ಜಯತಿ ಪರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ ಆ್ಯ ಕಮಲಹಿತಮೃತಾ ಉದ್ಯಮ್ಯ ಹೃದಯ ನಿಜಭುಜ ದಕ್ಷಿಣ ಲಕ್ಷಣ್ಯ ಲಳಿತ ಮುದ್ರಿಕ್ತ ವಿಜ್ಞಾನ ಮುದ್ರ ಭಜ ಭಜ ಅನಂತ ಇಲ್ಪಂತ ಪ್ರಣತವಾ ಪ್ರಣಭುತ ಪ್ರಣತಿ ಪ್ರೀಣೆ ಪೂರ್ಣಬೋಧೇನ ದಾತಿಯಮನ ೇಕ್ಷಣ್ಯಾತ್ಮ ಬಂಧುಗಳೇ ಇವತ್ತು ಮತ್ತು ನಾಳೆ ನರಸಿಂಹಾವತಾರ ಅಥವಾ ಪ್ರಹ್ಲಾದ ಭಕ್ತಿ ಐದು ವರ್ಷದ ಮಗು ಹೇಗೆ ಭಗವಂತನನ್ನು ಉಳಿಸಿಕೊಂಡಿತು ಅನ್ನೋದರ ಬಗ್ಗೆ ಮಾತಾಡಬೇಕು ಅಂತ ಇಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ನರಸಿಂಹಾವತಾರ ಅದರ ಮೊದಲು ಆ ಅವತಾರದ ಒಂದು ವೈಶಿಷ್ಟ್ಯ ನೋಡಬೇಕು ನಾವು ಮೂಲಭೂತವಾಗಿ ಜಯ ವಿಜಯರ ಶಾಪದ ಹಿನ್ನೆಲೆಯಲ್ಲಿ ಆದ ಅವತಾರಗಳ ಒಂದು ಪಟ್ಟಿ ತೆಗೆಯಲಿ ಜಯ ವಿಜಯರು ಭಗವಂತನ ಲೋಕದ ದ್ವಾರಪಾಲಕರು ಭಗವಂತನ ಲೋಕ ಎಲ್ಲೋ ಒಂದು ಕಡೆ ಇರಲಿ ನಮ್ಮ ಕೊಳಗೆ ಭಗವಂತ ಇದ್ದಾನೆ ತಾನೆ ಅದರಿಂದ ನಮ್ಮ ಹೃದಯವೇ ಭಗವಂತನ ಲೋಕ ಆ ಭಗವಂತನ ಲೋಕಕ್ಕೆ ಒಳಗೆ ಹೋಗಿ ಭಗವಂತನನ್ನ ಕಾಣ ಅಂದ್ರೆ ನಮಗೂ ಜಯ ವಿಜಯನ ಪರ್ಮಿಷನ್ ಬೇಕು ನಮ್ಮ ಒಳಗೆ ಇರತಕ್ಕ ಭಗವಂತನ ದರ್ಶನಕ್ಕೆ ದ್ವಾರಪಾಲಕರಾದ ಜಯ ವಿಜಯರು ಹೀಗೆ ಸನಕಾದಿಗಳಿಗೆ ತಡೆದ ಒಳಗೆ ಹೋಗಕ್ಕೆ ಬಿಡೋಲ್ಲ ಅಂತ ಜಯ ವಿಜಯರು ತಡೆದ್ದರಿಂದ ಸನಕಾದಿಗಳಿಗೆ ಸಿಕ್ಕು ಬಂತು ಈ ಮೊದಲು ಆ ಹಿನ್ನೆಲೆಯ ಕಥೆಯನ್ನು ನೀವು ಕೇಳಿದ್ದೀರಿ ವಿಚಿತ್ರವಾಗಿದೆ ಸನಕಾದಿಗಳಿಗೆ ಸಿಟ್ಟು ಬಂತು ಸಿಟ್ಟು ಬರಬಾರದಿತ್ತು ಯಾಕೆಂದ್ರೆ ಅವರು ಮೊದಲೇ ತಪಸ್ವಿಗಳು ಕಾಮಕ್ರೋಧಾದಿಗಳನ್ನು ಗೆದ್ದವರು ಅವರಿಗೆ ಸಿಟ್ಟೇ ಬರಬಾರದಿತ್ತು ಅದು ಬಂದದ್ದಲ್ಲಿ ಇಲ್ಲಿನ ವೈಕುಂಠದಲ್ಲಿ ಭಗವಂತನ ಬಳಿ ಹೋಗಿ ಸಿಟ್ಟು ಬಂತು ಬಹಳ ವಿಚಿತ್ರವಾದ ಘಟನೆ ಇದೆ ಅವರು ತಡೆದ್ದು ತಪ್ಪಲ್ಲ ದೇವಿ ಜಯರು ಈಗ ಅನುಮತಿ ಇಲ್ಲ ಬಿಡಬಾರ್ದು ಅಂತ ಹೇಳಿ ಹೇಳಿದ್ದಾರೆ ಬಿಡೋಲ್ಲ ಅಂದ್ರು ಅದು ತಪ್ಪೇನಿದೆ ಇವರು ಸಿಟ್ಟು ಮಾಡಿದ್ರು ಇವ್ರು ಈ ಸಿಟ್ಟು ಹಾಕಿ ಬಂತು ಇವರು ಶಾಪ ಯಾಕರು ಇದನ್ನು ಸ್ವಲ್ಪ ನಾವು ಯೋಚನೆ ಮಾಡಿ ಹಿಂದೆ ನಮ್ಮ ಕಥೆ ಇದು ದೇವಿಜೆಯ ಕಥೆ ಹಿಂದೆ ನಮ್ಮದೇ ಸ್ವಂತ ಕಥೆಗಳು ಕೆಲದಿವೆ ಅದನ್ನು ಸಾಂಕೇತಿಕವಾಗಿ ದೇವಿ ದೇವರ ಮುಂದೆ ತೆರೆದಿಡ್ತಾರೆ ಆ ಪಾತ್ರಗಳ ಮೂಲಕ ದೇವಿಜೆಯನ್ನು ತಡೆದಾಗ ಒಂದು ತಪ್ಪಿ ತಗೋಲಿ ಆ ತಪ್ಪಿಗೆ ಶಿಕ್ಷೆ ಆಗಬೇಕು ಆದ್ದರಿಂದ ತನಕ ಸಿಕ್ಕಿ ಬಂತು ಏನು ತಪ್ಪು ಗೊತ್ತಾ ಸಾಮಾನ್ಯವಾಗಿ ಒಂದು ದೌರ್ಬಲ್ಯ ಇರುತ್ತೆ ಮನುಷ್ಯನಲ್ಲಿ ಈ ಒಂದು ಸಣ್ಣ ಗವರ್ಮೆಂಟ್ ಆಫೀಸಿನ ಅಟೆಂಡರ್ ಇರ್ಬೋದು ಅವ್ರು ದ್ವಾರ ಬಾಲಕರು ಅಂತ ಈಗ ಒಂದು ಪೋಸ್ಟ್ ಇಲ್ಲ ಅಲ್ಲಿ ಅಟೆಂಡರ್ ಅಲ್ಲಿ ಅವನು ಕೂತಿರ್ತಾನೆ ಒಳಗೊಳ ಆಫೀಸರ್ ಕಾಣಿದಾಗ ಅವ್ನು ಪರ್ಮಿಷನ್ ಬೇಕು ಹಾಗೆ ಒಬ್ಬ ಅಟೆಂಡರ್ ಕೂತಿದ್ದಾನೆ ನೀವು ಯಾವ್ದೊಂದು ಕೆಲಸಕ್ಕೋಸ್ಕರ ಆಫೀಸಿಗೆ ಹೋಗ್ತೀವಿ ಹೋಗಿ ಕಾಣಬೇಕಿತ್ತು ಈಗ ಅವಲ್ಲ ಅಂದ್ರೆ ಅವನಿಗೆ ತನ್ನ ಅಧಿಕಾರ ಚಲಾಯ ಚಲಾವಣೆ ಮಾಡಿ ಏಕಮಾತ್ರ ಅವಕಾಶ ಅಂದ್ರೆ ಕೇಳೋದಿಲ್ಲ ಅವನು ಅಟೆಂಡರ್ ಅವ್ರು ಅವರಿಗೆ ಒಂದೇ ಯಾವ ಬಂದಿದೆ ಅದನ್ನು ಉಪಯೋಗಿಸಿದಾರೆ ಅವನು ಕೇಳೋದೇ ಮತ್ತೆ ಸೊ ಮನುಷ್ಯನಿಗೆ ಎಲ್ಲೋ ಒಂದ್ ನನ್ನ ಅಧಿಕಾರವನ್ನು ನಾನು ತೋರಿಸಬೇಕನ್ನೋ ಆಸೆ ಇರುತ್ತೆ ಎಂಥ ದುರ್ಬಲ ವ್ಯಕ್ತಿಗೂ ಅವಕಾಶ ಶೀಘ್ರ ಒಂಚೂರು ಅಧಿಕಾರ ಚಲಾಯಿಸಿ ಬಿಡಬೇಕು ಮಾತಿರುತ್ತೆ ಅದಕ್ಕೆ ಇನ್ನೊಂದು ಹೆಸರು ಇಗೋ ಅಂತ ಆ ಇಗೋ ಅಂತವ್ರೆ ಈರ ದೇವರ ದರ್ಶನಕ್ಕೆ ಹೋಗುವುದು ಬಿಡುವುದು ಹೋಗೋದು ಬಿಡುವುದು ತಡೆಯುವುದು ಎರಡು ನಮ್ಮ ಕೈಯಲ್ಲಿದೆ ಈ ಅಧಿಕಾರವನ್ನು ಚಲಾಯಿಸಿಕೊಡಬೇಕು ಅಂತ ವಾಸ್ತವಿಕವಾಗಿ ಯಾರನ್ನು ಹೊರಗೆ ಬಿಡಬಾರದು ಅಂತ ಏನು ಇವರಿಗೆ ತಮ್ಮ ಅಧಿಕಾರ ಚಲಾಯಿಸುವ ಏಕಮಾತ್ರ ಅವಕಾಶವನ್ನು ಕಳ್ಕೊಳ್ಬಾರದು ಅಂತ ಹೇಳುವುದು ಈಗಾಗಲ್ಲ ತಡಿಬೇಕು ಸೊ ಇದರ ಹಿಂದೆ ಇವರು ಕರ್ತವ್ಯದ ದೃಷ್ಟಿಯಲ್ಲ ಕರ್ತವ್ಯ ಪಾಲನೆಯ ದೃಷ್ಟಿಯಿಂದ ಅವರು ಹೇಳಿದ್ರೆ ಅಪರಾಧವೇ ಅಲ್ಲ ಆದ್ರೆ ಅವ್ರು ಹಾಗಲ್ಲ ಅವರು ತನ್ನ ಅಧಿಕಾರ ಚಾನು ದೃಷ್ಟಿಯಿಂದ ತೆರೆದು ಅಲ್ಲಿ ಈಗೋ ಬಂದು ಕೂತಿತ್ತು ಈಗೋ ಬಂದು ಕೂತಾರ ಅದಕ್ಕೆ ಪ್ರತ್ಯೇಕವಾಗಿ ಸಿಟ್ಟು ಬಂತು ಯಾವಾಗಲೂ ನೋಡಿ ಒಂದು ತಪ್ಪಿನಿಂದ ಇನ್ನೊಂದು ತಪ್ಪು ಇಟ್ಟಿಕೊಳ್ಳುತ್ತೆ ಇವರಲ್ಲಿ ಈಗೋ ಬಂದದ್ದು ತಪ್ಪು ಅವರು ಸಿಟ್ಟು ತಪ್ಪು ಈ ತಪ್ಪಿನ ಪ್ರತಿಯಾಗವಾಗಿ ಸಿಟ್ಟು ಬಂದಿತ್ತು ಅವರಿಗೆ ಸಿಟ್ಟು ಮಾಡಿದವರು ಸುಟ್ಟು ಮಾಡಿದರು ಅವರಿಗೆ ಸಿಟ್ಟು ಬಂದ ಅರೆ ಭಗವಂತನನ್ನ ಕಾರಣಕ್ಕೆ ಅಂತ ಹೊರಟು ನಮ್ಮನ್ನ ಅಕಾರಣವಾಗಿ ತೆಡೆಯುವಂತಹ ದುರ್ಬುದ್ದಿ ಇವರಿಗೆ ಯಾಕಂತು ಇದು ದೊಡ್ಡ ಬುದ್ಧಿ ಅವರಿಗೆ ನೋವಾಗೋಯಿತು ನೋವಾದ ಮನಸ್ಸು ಕೋಪವಾಗಿ ಹೊರಹೋಗುತ್ತೆ ಸಿಟ್ಟು ಬಂತು ಸಿಟ್ಟು ಬಂದು ನೀವು ಭಗವಂತರಿಂದ ದೂರ ದೂರಾಗಿ ಭಗವಂತರನ್ನು ದ್ವೇಷಿಸುವ ಜನ್ಮ ಬರಲಿ ನೀವು ಭೂಮಿ ಹೋಗಿ ಕುಟ್ಟಿ ಅಂತ ಶಾಪ ಇಷ್ಟಾದ ತಕ್ಷಣ ಭಗವಂತ ಬಂದಾನೆ ಭಗವಂತ ಬಂದು ಇದು ನೋಡಿ ಒಂದು ವರ್ತನೆ ಭಗವಂತ ಬಂದು ಸಣಕಾರಿಗಳು ಅಂತ ಹೇಳ್ತಾನೆ ಸ್ವಬಾಹು ಅಪಿ ವ್ರತಿಕೂಲ ವೃತ್ತಿಂ ನಿಮಗೆ ಅಪರಾಧ ಮಾಡಿದರು ನನ್ನ ದ್ವಾರಪಾಲಕರು ನನಗೆ ಜ್ಞಾನಿಗಳ ಮೇಲೆ ಇರುವ ಗೌರವ ಇನ್ಯಾರ ಮೇಲೂ ಇಲ್ಲ ನಾನು ತುಂಬಾ ಗೌರವಿಸುವುದು ಜ್ಞಾನಿಗಳು ಯಾಕೆಂದ್ರೆ ನಾನು ಪ್ರೀತಿಸುವುದು ಜ್ಞಾನವನ್ನು ನೀವು ದೊಡ್ಡ ಜ್ಞಾನಿಗಳು ಅದು ಹೇಗಿದ್ದು ಜ್ಞಾನಿಗಳು ಸನಕ ಸನಂದ ಜನರು ಸನಾತನ ಸನತ್ವ ನಾಲ್ಕು ಜನರು ದಿಗ್ವಸನ ದಶಾಬ್ ಆಗಷ್ಟೇ ಉಪನಯನಕ್ಕೆ ಸಿದ್ಧವಾದ ಭಟ್ಟುಳಿರ್ತಾರಲ್ಲ ಐದು ವರ್ಷ ಗರ್ಭ ಗರ್ಭ ಸೇರಿ ಆರು ವರ್ಷ ಆದವರು ಆರು ವರ್ಷದ ಮಕ್ಕಳಂತೆ ಬೆಳವಣಿಗೆ ಆಮೇಲೆ ಮತ್ತೆ ದೊಡ್ಡವೇ ಇಲ್ಲವೂ ಯಾವಾಗ ಸಿಕ್ಕ ಮಕ್ಕಳಂತೆ ಹೇಳಿದ್ರು ಅವರು ದೇಹದಿಂದಲೂ ಚಿಕ್ಕ ಮಕ್ಕಳಂತೆ ಇದ್ರು ಬುದ್ಧಿಯಿಂದಲೂ ಚಿಕ್ಕ ಮಕ್ಕಳಂತೆ ಇದ್ರು ದೇ physically, mentally, ಲೈಫ್ ಫಿಸಿಕಲಿ ಮೆಂಟಲಿ ನಾವು ಮಕ್ಕಳಂತೆ ಇದ್ದವರು ದೊಡ್ಡವರಾದಾಗ ಫಿಸಿಕಲಿ ದೊಡ್ಡವರಾಗುತ್ತೇವೆ ಮೆಂಟಲಿ ಟೈರ್ಡ್ ಲೈಫ್ ಆಗುವುದಿಲ್ಲ ಟೈಡ್ ಲೀಸ್ ಆಗಿರುತ್ತೆ ಅವರು ದೇ ಆರ್ಲಿ ಟೈಡ್ ಲೈಫ್ ಮೆಂಟಲಿ ಅಂಡ್ ಫಿಸಿಕಲಿ ಬುದ್ಧಿಯಲ್ಲೂ ಮಗುವಿನ ಬುದ್ಧಿ ಆದ್ರೆ ಸಿಕ್ಕಿ ಬಂದದ್ದು ಆಶ್ಚರ್ಯ ನಿಜವೇ ಅದು ಮಕ್ಕಳಿಗೆ ಮತ್ತೆ ಮಕ್ಕಳು ಸಿಟ್ಟು ಮಾತಾರಲ್ಲ ಅದನ್ನು ನಾವು ಸಿಟ್ಟು ನೋಡಿ ಗಲತು ಮಾಡಿದವು ದೊಡ್ಡ ಉಸಿಟ್ ಮಾಡೋದು ನೋಡೋ ಊಸಿಟ್ ಮಾಡ್ತವೆ ಸಿಟ್ಟು ಅನ್ನುವಂತಹ ಯಾವಾಗಲೂ ಯಾವಾಗ ಬಹುದು ಗೊತ್ತಾ ನಮ್ಮ ಅಹಂಕಾರಕ್ಕೆ ಪೆಟ್ಟು ದಿ ಜಿಟ್ಟಬಹುದು ಇದು ಸಿಕ್ಕೇ ಹೋಗುದಿಲ್ಲ ನಾನ್ ಹೇಳಿದಾಗ ಆಗಲಿಲ್ಲ ಅದು ಆಗಲಿಲ್ಲ ನನ್ನ ಸಿಗ್ ಬಂದಾಗ ಅಂದ್ರೆ ಏನಾಯ್ತು ನನ್ನ ಇರೋ ಬೇಕಾಯ್ತು ಯಾವಾಗಲೂ ಸಿಟ್ಟಿಗೆ ಕಾರಣ ನಮ್ಮ ಅಹಂಕಾರಕ್ಕೆ ಪೆಟ್ಟು ದಿ ದಾಸ್ಬಹುದು ಇದು ಸಿಕ್ಕೇ ಹೋಗುದು ಮಕ್ಕಳಿಗೆ ಅಹಂಕಾರ ಇತ್ತು ಅದ್ರಿ ಅಹಂಕಾರ ಅನ್ನೋ ವಿಷಯ ಗೊತ್ತಾಗುತ್ತೆ ನಮ್ಮನ್ನು ನೋಡಿ ಅವರಿಗೆ ಅವ್ರ ಮೊದಲು ಮಕ್ಕಳಿಗೆ ಅಹಂಕಾರ ಅನ್ನೋದು ಖಂಡಕ್ಕೆ ಗೊತ್ತಿಲ್ಲ ಬೇರೆ ಕಲಿತಾರೆ ಅವು ಬಹಳ ಬೇಗ ಕಳಿಸ್ಕೊಳ್ತಾರೆ ಆರು ತಿಂಗಳು ಒಂದು ವರ್ಷ ಒಳಗೆ ಎಲ್ಲ ನಮ್ಮದು ಬುದ್ಧಿಯನ್ನು ಅಹಂಕಾರ ಸಿಟ್ಟು ಹೊಡೆತಾ ಬಡತಾ ಜಡ ಎಲ್ಲ ಕಳೆದುಕೊಳ್ತಾರೆ ಯಾಕೆಂದ್ರೆ ಯಾವಾಗಲೂ ಒಳ್ಳೆ ಬುದ್ಧಿ ಕಲಿಹುದಿಲ್ಲ ಅಂತ ದುರ್ಬುದ್ಧಿ ಬಹಳ ಬೇಗ ಮಕ್ಕಳ ವರ್ಷಕ್ಕೆ ದೊಡ್ಡದಾಗುತ್ತೆ ದುರ್ಬುದಿಯನ್ನು ಬಹಳ ಬೇರೆ ಕಲ್ಸ್ಕೊಳ್ತಾರೆ ಹಾಗಾಗಿ ಅವರು ಕೋಪ ಎಲ್ಲ ಕಲಿತಾರೆ ವಾಸ್ತವಿಕವಾಗಿ ಮಕ್ಕಳಂತೆ ಹೇಗೆ ಓದೋದ್ರೆ ಅವರು ಕೋಪವೇ ಬರಬಾರದು ಇವು ದಶಾರ್ಧವಯತಃ ಐದಾರು ವರ್ಷದ ಮಕ್ಕಳಂತೆ ಯಾವಾಗ ಸಿಕ್ಕ ಮಕ್ಕಳಂತೆ ಬೌದ್ಧಿಕವಾಗಿ ಪ್ರಬುದ್ಧರು ಅದೆಷ್ಟೊಂದೇ ಒಂದು ತಮಾಷೆ ಇದೆ ಉಪರಿಷ್ಠದಲ್ಲಿ ಒಂದು ಕಥೆ ಇದೆ ಎಲ್ಲಾ ವಿಷಯಗಳು ಕರೆದು ಸನತ್ ಕುಮಾರ್ ಅಂತ ಹೇಳಿರತ್ತೆ ನಮ್ಗೆ ಸ್ವಲ್ಪ ಕಿಲಾಸತಿ ಬಗ್ಗೆ ಹೇಳಿ ಬಂದು ಒಂದೇ ವಿಷಯ ಹುಡುಗ ಚಿಕ್ಕ ಹೊಡ್ದ ಒಳ್ಳೆ ಬ್ರಹ್ಮಿ ಬಾಲಬ್ರಹ್ಮಾರಿ ಒಂದು ಕೂತ್ರು ಅಂದ್ರೆ ದೊಡ್ಡ ಜ್ಞಾನಿ ಅಂತ ಗೊತ್ತೊಂದು ವಿಷಯಗಳೆಲ್ಲ ಕೂತಿದ್ದಾರೆ ಇವರು ಬಂದು ಶುರು ಮಾಡಿದ್ಯಾ ಗೊತ್ತು ಉಂಟ ಪುತ್ರಗಾ ಇತಿಹೋವಾಚಾ ನನ್ನ ಪ್ರೀತಿಯ ಮಕ್ಕಳೇ ಶುಭ ಈ ಹುಡುಗ ನಮ್ಗೆಲ್ಲ ದಾರಿ ಹಣ್ಣಾಗಿ ಎತ್ತೇ ಶಾಂತಿ ಎಪ್ಪತ್ತೇ ಶಾಂತಿ ಉದ್ಯಾವ ಎಲ್ಲ ಬಿಡಿದೆ ಇದು ಪುತ್ರಕಾ ನನ್ನ ಪ್ರೀತಿಯ ಮಕ್ಕಳೇ ಅಂತ ಕರಿತಾನೆ ನಿಮಗೆ ಅಂತಹ ಕಮಾಂಡ್ ಹೌದು ನೋಡಿ ಅಂತಹ ಜ್ಞಾನಿಗಳಾದ ವಿಷಯಗಳನ್ನೆಲ್ಲ ನನ್ನ ಪ್ರೀತಿಯ ಮಕ್ಕಳೇ ಜ್ಞಾನದಲ್ಲಿ ಎಷ್ಟು ಹಣ ಆಗಿಬಿಟ್ಟಿದ್ದಾರೆ ಆದ್ರೆ ನೋಡ್ಲಿಕ್ಕೆ ಸಣ್ಣ ಆ ಮಕ್ಕಳಂತೆ ಅಂಥ ಮಹಾ ದೊಡ್ಡ ಜ್ಞಾನಿಗಳು ಚತುರ್ಮುಖನ ಸೃಷ್ಟಿಯಲ್ಲಿ ಮೊಟ್ಟ ಮೊದಲು ಸೃಷ್ಟಿಯಾಗಿರತಕ್ಕ ನಾಲ್ಕು ಏನಾದರೂ ವಿಷಯಗಳು ಮಾನಸಪರು ಸನಾತನ ಸನತ್ಕುಮಾರ ಅದರಲ್ಲಿ ಈ ಮೂರು ಜನಗಳಿಗಿಂತ ಬಹಳ ಎತ್ತರದಲ್ಲಿರುವವರು ಸನತ್ಕುಮಾರ ಅವರು ಸನತ್ಕುಮಾರ ಈ ಮೂರು ಜನ ಅವರು ಅಣ್ಣ ತಮ್ಮಂದಿರು ಒಟ್ಟಿಯ ಹುಣ್ಣಿನವರು ಆದರೆ ಸನತ್ ಕುಮಾರ ಅವರಿಗೆ ಬಹಳ ಎತ್ತರದವರು ಒಂದು ಬ್ರಹ್ಮದೇವರ ಮಗನಾಗಿ ಸನತ್ ಕುಮಾರ ಅವರೇ ಕಾಮ ಸನತ್ಕುಮಾರನೇ ಕಾಮ ಕಾಮವನ್ನು ಗೆದ್ದು ಸನತ್ಕುಮಾರ ಸನತ್ಕುಮಾರನೇ ಕಾಮನಾಗಿ ಹುಟ್ಟಿದ ಮತ್ತು ಶಿವನ ಪುತ್ರನಾಗಿ ಅವನೇ ಷಣ್ಮುಖನೇ ಷಣ್ಮುಖ ಅವನೇ ಸನತ್ಕುಮಾರ ಅವನೇ ಪ್ರದ್ಯುಮ್ನ ತ್ರಿಮೂರ್ತಿಗಳಿಗೂ ಮಗನಾಗ ಹುಟ್ಟುವ ಭಂಡ ಹೌದು ಒಬ್ಬರಿಗೆ ಅವನು ವಿಷ್ಣು ಪುತ್ರನಾಗಿ ಕಾಮ ಅಥವಾ ಪ್ರದ್ಯುಮ್ನ ಚತುರ್ಮುಖನ ಮಗನಾಗಿ ಸನತ್ಕುಮಾರ ಶಿವಪುತ್ರನಾಗಿ ಸ್ಕಂದ ಅಥವಾ ಷಣ್ಮುಖ ಈ ನಾಲ್ಕು ಮಂದಿಯಲ್ಲಿ ಬಹಳ ದೇವತೆ ಅವನು ಸನತ್ಕುಮಾರ ದೇವರ ದೇವತೆಗಳ ಮಾಲಿಕೆಯಲ್ಲಿ ಬಹಳ ಎತ್ತರದ ದೇವತೆ ಹೌದು ಹೋಗು ಅವನು ಋಷಿಕೊಂಡು ಹೋಗಿ ಎಲ್ಲ ವತ್ತೀ ಶಾಪ ಭಗವಂತ ಬಂದು ಹೇಳ್ತಾನೆ ನೀವು ನನ್ನ ಕಾಡಲಿಕ್ಕೆ ಬಂದ್ರಿ ಬಂದಾಗ ನನ್ನ ಬಾರ ಬಾರಕ ನಿಮ್ಮನ್ನು ತಡೆದು ಬಿಟ್ಟರು ತಪ್ಪು ಅವರು ನಾಡಿದ್ದು ನನ್ನ ಮನೆಯ ಕೆಲಸದವರು ನಿಮಗೆ ಮಾಡಿದಂತಹ ತಪ್ಪಿಗಾಗಿ ನಾನು ಅವರ ಪರವಾಗಿ ಕ್ಷಮೆ ಕೇಳ್ತೇನೆ ಅಂತ ದೇವರು ಮೊದಲು ಬಂದ ಮಾಡಿದ ಕೆಲಸ ಇದು ದೊಡ್ಡವರು ನಮಗೆ ಏನಾಗುತ್ತೆ ಅಂದರೆ ಕ್ಷಮೆ ಕೇಳಿದಾರೆ ನಾವು ನಮ್ಮಂತಹ ಉಷ್ಣ ಸಿಕ್ಕಮ್ಮೆ ಅಂತ ದೇವರಿಗೆ ಜ್ಞಾನಿಗಳ ಕ್ಷೆ ಕೇಳುವುದು ಅಂದರೆ ಬಹಳ ಸಂತೋಷ ಅವರಂತಾನೆ ನನ್ನ ಕೆಲಸದವರು ಮಾಡಿದ ತಪ್ಪಿಗೆ ನಾನು ಜವಾಬ್ದಾರ ನನ್ನ ಕೆಲಸದವರು ನನ್ನ ಜವಾಬ್ದಾರಕ್ಕೂ ನಿಮ್ಮನ್ನು ತಡೆದಂತಹ ತಪ್ಪು ನನ್ನ ಮನೆಯ ನನ್ನ ಮಂದಿಯಿಂದ ನಿಮಗೆ ಅಪರಾಧ ಆಗುತ್ತೆ ನಾನು ಹೊರಗಾಗೋದ್ರಿಂದ ದಯವಿಟ್ಟು ಕ್ಷಮಿಸಿ ಇಲ್ಲ ಇವರು ಕರೆದರು ಇಲ್ಲಿ ಎಲ್ಲಿ ದೇವರು ಬಂದು ಶಾಪ ಪಟ್ಟು ಬಿಟ್ಟಾಗಿದ್ರು ನೀವು ಉಗಿಕೊಂಡು ಹೋಗಬೇಕು ಬಂದ್ರು ನಿಮ್ಮ ಸಿಟ್ಟು ಬಿಟ್ಟಿಲ್ಲ ನೀವೆಂತ ಭಕ್ತರು ಒಂದು ದೇವರು ಬೈಕಾಗ ಹೇಳಿದ್ರೆ ಬಂದು ಭಗವಂತ ನಿಮ್ಮ ನಿಮಗೆ ನನ್ನ ಮನೆಯಲ್ಲಿ ಆದ ಅಪಿಚಾರಕ್ಕೋಸ್ಕರ ನಾನು ಕ್ಷಮೆ ಕೇಳ್ತೇನೆ ಅಂತ ಅನ್ಬಿಟ್ಟು ಇದಕ್ಕಿಂತ ಒಂದು ಸೌಜನ್ಯಕ್ಕೆ ಬೇರೆ ಎಕ್ಸಾಂಪಲ್ ಉಂಟ ಅವರು ಹೇಳಿದಾರೆ ಭಗವಂತ ನೀನನ್ನ ನಾವು ಕ್ಷಮೆ ಕೇಳಬೇಕು ನಿನ್ನ ಜಾಗಕ್ಕೆ ನಿನ್ನ ಅರಮನೆ ದ್ವಾರಪಾಲಕರು ತಡೆದಾಗ ಅವರ ಅನುಮತಿ ಬಳಲು ಒಳಗೆ ಹೋಗಬೇಕಾದ್ರು ಅವರ ಕರ್ತವ್ಯ ಮಾಡಬೇಕು ನಾವು ಶಾಪ ಕೊಟ್ಟು ನಾವು ಪಾಪಿಗಳು ನಾವು ಕ್ಷಮೆ ಕೇಳಬೇಕು ಅದಕ್ಕೆ ಭಗವಂತ ಹೇಳ್ತಾನೆ ಇಲ್ಲ ಇಲ್ಲ ನಿಮ್ಮ ಮನಸ್ಸಿನ ಸಂಕಲ್ಪ ಏನೋ ಅದು ನನ್ನ ಸಂಕಲ್ಪ ನೀವು ಏನು ನುಡಿದಿರೋ ಅದು ನನ್ನ ನುಡಿ ಅದು ಪಾಲಿಸಲ್ಪಡಬೇಕು ಅದರಿಂದ ನೀವು ಸ್ವಿಚ್ ಮಾಡಿ ಶಾಪ ಕೊಟ್ಟದ್ದು ಅದು ನನ್ನಡೆಯ ಸಂಕಲ್ಪ ನಿಮ್ಮ ಸಂಕಲ್ಪ ಅಲ್ಲ ಅಂದರೆ ನಾವು ಎಷ್ಟೋ ಸರ್ತಿ ಮಾತಾಡ್ತೀವಲ್ಲ ಮಾತಾಡುವುದು ನಮ್ಮ ಸ್ವಂತ ಸಾಮರ್ಥ್ಯ ಇಲ್ಲ ಒಳಗಿಂದ ಭಗವಂತ ನುಡಿಸುತ್ತೆ ನಡೆಯೋದು ಬಾಯಿ ತಪ್ಪಿಡಿಯುವುದು ಉಂಟು ಅದು ಅವನೇ ತಿಳಿಸೋದು ಆಡಬಾರದ ಮಾತು ಬಾಯಲ್ಲಿ ಬರ್ತಾರೆ ಅನ್ನ ಅವನೇ ದುರಿಸೋ ಅದನ್ನು ಭಗವಂತ ಹೇಳ್ತಾರೆ ನಿಮ್ಮ ಬಾಯಿಯಿಂದ ಶಾಪಿ ಬಂತಲ್ವ ಅದು ನಿಮ್ಮ ಇಚ್ಛೆಯಿಂದ ಬಂದದಲ್ಲ ನನ್ನ ಇಚ್ಛೆಯಿಂದ ಬಂದದ್ದು ನಮಗೆ ಅವರು ಶಾಪ ಕೊಡಬೇಕು ಅಂತ ಅನ್ನುವಂಥದ್ದು ನನ್ನ ಸಂಕಲ್ಪ ನನ್ನ ಸಂಕಲ್ಪ ನಿಮ್ಮ ಮಾತೆ ಮೂಲಕ ಇದ್ದಾರೆ ಹಾಗಾಗಿ ಅವರು ಹಸುರ ಜನ್ಮದಿಂದ ಮೂರು ಜನ್ಮ ತಾಳಿ ಭೂಮಿಯಲ್ಲಿ ಹುಟ್ಟಿ ಬರಬೇಕು ಅನ್ನೋದು ನನ್ನ ಇಚ್ಛೆ ಅದನ್ನು ಅವರು ನೀಡಿ ಮಾಡಲೇಬೇಕು ಯಾಕೆ ಗೊತ್ತಾ ಅವರು ಹೇಳ್ತಾರೆ ಚಿಂಧಾಮ್ ಸ್ವಾಹು ಅಭಿವಾಹ್ ಪ್ರತಿಕೂಲ ವೃತ್ತಿಮುಣಿ ನಿಮಗೆ ಅಂದ್ರೆ ಜ್ಞಾನಿಗಳಿಗೆ ವಿರೋಧ ಮಾಡುವ ಯಾವುದೇ ವಸ್ತುವನ್ನ ನಾನು ಶ್ರಮಿಸುವುದಿಲ್ಲ ಒಂದು ವೇಳೆ ಜ್ಞಾನಿಗಳಿಗೆ ವಿರೋಧವಾಗಿ ನನ್ನ ತೋಳು ನಡ್ಕೊಂಡ್ರೆ ಕೃಷ್ಣ ಹೇಳುವ ಮಾತು ಭಗವಂತ ಹೇಳುವ ಮಾತಿದು ಜ್ಞಾನಿಗಳನ್ನು ವಿರೋಧ ಮಾಡುವುದನ್ನು ನಾನು ಸಹಿಸುವುದಿಲ್ಲ ಯಾರೋ ಅಲ್ಲ ನಾನೇ ಜ್ಞಾನಿಗಳಿಗೆ ವಿರೋಧ ಮಾಡಿ ನನಗೆ ನಾನು ನನ್ನನ್ನು ದ್ವೇಷ ಮಾಡ್ತೇನೆ ನನ್ನ ತೋಳು ಅಕಸ್ಮಾತ್ ಯಾರಿಗಾದರೂ ಅನ್ಯಾಯ ಮಾಡಿದೆ ಜ್ಞಾನಿಗಳಿಗೆ ಆ ತೋಳನ್ನು ಕಂಡು ಹೇಳ್ತೇನೆ ನಾನು ನನಗೆ ಜ್ಞಾನಿಗಳು ಅಶ್ಲಿಷ್ಟ ಅದು ನಾನು ಪ್ರೀತಿಸುವುದು ಜ್ಞಾನವನ್ನು ಮಾತ್ರ ನಿಮ್ಗೆ ಇಲ್ಲ ಆದ್ದರಿಂದ ನೀವು ಜ್ಞಾನಿಗಳು ಮಹಾಜ್ಞಾನಿಗಳು ನಿಮಗೆ ಅನ್ಯಾಯ ಮಾಡಿದರು ನನ್ನ ದ್ವಾರಪಾಲಕರು ಶಿಕ್ಷೆ ಆದರೆ ಇದು ನನ್ನ ಸಂಕಲ್ಪ ಹಾಗಾಗಿ ಅವನು ಬಂದು ಹೇಳ್ತಾನೆ ಅಪ್ಪ ನೀವು ಭೂಮಿಯಲ್ಲಿ ಹುಟ್ಟಿ ನಾನೇ ಬಂದು ಸ್ವತಃ ನಿಮ್ಮನ್ನು ಶಾಪ ಬಿಡುಗಡೆ ಮಾಡ್ತೇನೆ ನೀವು ಮೂರು ಬಾರಿ ಭೂಮಿಯಲ್ಲಿ ಹುಟ್ಟಿ ಬನ್ನಿ ನಾನು ಬಿಡುಗಡೆ ಮಾಡ್ತೇನೆ ಮೊದಲನೇ ಬಾರಿ ಹಿರಣ್ಯಾಕ್ಷ ಹಿರಣ್ಯ ಅಂತ ಇಬ್ಬರು ವಸುರರು ಅವರು ಕೂಡ ಚಿತ್ರಮುಖನಿಂದ ಮೊದಲು ಸೃಷ್ಟಿ ಆರಂಭದಲ್ಲಿ ಸೃಷ್ಟಿಯಾದವರು ಸನಕ ಸನಂದನ ಸನಾತನ ಸನಂತಕುಮಾರ ಗೊಟ್ಟಿಗೆ ಸೃಷ್ಟಿಯಾದರು ಬ್ರಹ್ಮ ಸೃಷ್ಟಿಯಲ್ಲಿ ದೈತ್ಯರು ಆದಿ ದೈತ್ಯದವರು ಅವರು ಮೊದಲು ಸೃಷ್ಟಿಯಾಗಿದ್ದರು ಅದೇ ದೈತ್ಯರು ಮತ್ತೆ ಗುಣ ವಯೋಸ್ಪತ ಅನ್ನುವಂಥದಲ್ಲಿ ಕಾಶ್ಯಪ ಅದಿತಿ ಇವರ ದಾಂಪತ್ಯದ ಕಾಶ್ಯಪ ಆದಿತಿ ಒಬ್ಬರು ದಿಕ್ಕಿ ಮತ್ತೊಬ್ಬರು ತಂಗಿ ದಿತಿ ಅದಿ ಇವರ ಕಾಶ್ಯಪ ಮದುವೆಯಾಗಿದ್ದರು ಅದ್ವಿತಿಯಲ್ಲಿ ಮಕ್ಕಳಾಗಿ ಹುಟ್ಟಿದ್ರು ಗುಣ ಅದು ಒಂದು ವಿಚಿತ್ರ ಅದಿತಿಯಲ್ಲಿ ಮಕ್ಕಳಾದರು ಅದಿತ್ತಿಯಲ್ಲಿ ಮಕ್ಕಳ ಆದಿತ್ಯರು ಹನ್ನೆರಡು ಮಂದಿ ದೇವತೆ ಅದಿತ್ಯದಲ್ಲಿ ಹುಟ್ಟಿದ್ರು ಅವರಿಗೆ ಆದಿತ್ಯರು ಅಂತ ಹೆಸರು ನೀವು ಸಮಾಜದ ಮೇಲೆ ಒಂದು ತಪ್ಪು ಕಲ್ಪನೆ ಇದೆ ಸೂರ್ಯರು ಅಂತ ಆದಿತ್ಯರು ಸೂರ್ಯರಲ್ಲ ಹನ್ನೆರಡು ಮಂದಿ ಆದಿತ್ಯರಿದ್ದಾರೆ ಹನ್ನೆರಡು ಮಂದಿ ದೇವತೆಗಳು ಅದರಲ್ಲಿ ಸೂರ್ಯಗಳು ಒಬ್ಬ ಆದಿತ್ಯ ಹನ್ನೆರಡು ಮಂದಿ ಮಕ್ಕಳಲ್ಲಿ ವಿವಸ್ವಾನ್ ಅಂದ್ರೆ ಸೂರ್ಯ ಅರಿಯ ಊಷ ಟ ಸವಿತಾ ಭಗಃ ವಿಧಾತ ವರುಣಃ ಮಿತ್ರಃ ಶಕ್ರಹ ಉರುಕ್ರವಹ ಇವರು ಹನ್ನೆರಡು ಮಂದಿ ಹನ್ನೆರಡು ಇಂದ್ರ ಹನ್ನೆರಡು ಮಂದಿಯಲ್ಲಿ ಒಬ್ಬ ವರುಣ ಒಬ್ಬ ಮಿತ್ರ ಒಬ್ಬ ಪರ್ಜನ್ಯ ಒಬ್ಬ ಇಂದ್ರ ಒಬ್ಬ ವಾಮನ ಮತ್ತೆ ನಮ್ಮ ದೃಶಾವತಾರ ವಾಮನ ಇವರು ಹನ್ನೆರಡು ಮಂದಿ ಇವರೆಲ್ಲ ಸೂರ್ಯರಲ್ಲ ಹನ್ನೆರಡು ಮಂದಿ ಆದಿತ್ಯ ಆದ್ಯವು ಅಂದ್ರೆ ಸೂರ್ಯರು ಅರ್ಥ ಅಲ್ಲ ಆದಿತ್ಯ ಮಕ್ಕಳು ಉಂಟು ಆದಿತ್ಯ ಅಂದ್ರೆ ಸನ್ಸ್ ಆಫ್ ಅದಿತಿ ಆದಿತ್ಯ ಮಕ್ಕಳು ಅದನ್ನ ತಪ್ಪು ತಿಳ್ಕೊಂಡು ಹನ್ನೆರಡು ಮಂದಿ ಆದಿತ್ಯರು ಅಂದ್ರೆ ಹನ್ನೆರಡು ಮಂದಿ ಸೂರ್ಯರು ತಿಳ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಸರಿಯಾಗಿ ನಿಮಗೆ ಯಾರಾದ್ರೂ ಈ ಪುರಾಣ ಹೇಳುವರು ಕಥೆ ಹೇಳುವರು ಒಂದು ಭಯಾನಕವಾದ ಸಂಗತಿ ನಿಮ್ಗೆ ತಿಳಿಸ್ ಹಾಕಿರ್ಬೋದು ಏನು ಪ್ರಳಯ ಕಾಲ ಎಲ್ಲಿದ್ದಾರೆ ಅಂದ್ರೆ ಇಲ್ಲ ಈಗ ಮನೆಗೆ ಸುಮಾರು ಕುತ್ಕೊಂಡಿದ್ದಾರೆ ಮತ್ತೆ ಪ್ರಳಯ ಕಾಲದಲ್ಲಿ ಹನ್ನೆರಡು ಮಂದಿ ಸೂರ್ಯರು ಉದಿಸಿ ಬರ್ತಾರೆ ಬರೋದು ಇಡೀ ಸೃಷ್ಟಿಯಿಂದ ಪ್ರಯತ್ ಎಲ್ಲೇ ಇದ್ದವರು ಪ್ರಯೋಗದಲ್ಲಿ ಎಲ್ಲಿ ಬರ್ತಾರೆ ಅವರು ಹನ್ನೆರಡು ಮಂದಿ ಸೂರ್ಯರು ಉದಿಸಿಬಿಡ್ತಾರೆ ಆಕಾಶದಲ್ಲಿ ಅಂತ ಇದು ಮಕ್ಕಳನ್ನು ಹೆದರಿಸುವ ಕಥೆ ಸೂರ್ಯರು ಹನ್ನೆರಡು ಮಂದಿ ಇಲ್ಲ ಇವರು ಅವರು ಪ್ರಬೋಧಮಾನಕ್ಕೆ ಬಂದರು ದಿತಿಗೆ ಸಂಕಟ ತನ್ನಲ್ಲಿ ಎಂತಹ ಬಲಿಷ್ಠ ಆದ ಮಕ್ಕಳೇ ಹುಟ್ಟಿಲ್ಲಲ್ಲ ಎಲ್ಲ ಅದಿತಿಗೆ ಪ್ರಶಸ್ತಿ ಹೊಯಿತು ದೇವತೆಗಳು ನೆರದಾಡ್ತಾ ಇದ್ದಾರೆ ಅಂತ ದಿತಿ ಬಹಳ ಸಂಕಟ ಪಡ್ತಾ ಇದ್ದಾರೆ ಒಂದು ಸರ್ತಿ ಅವಳಿಗೆ ಸಂಜೆಯ ಹೊತ್ತು ಸುಮಾರು ಸಂಜೆ ಆರು ಗಂಟೆ ಸಮಯ ಅವಾಗ ಅವರು ಬಂದು ಹೇಳ್ತಾಳೆ ನನಗೆ ಸಂತಾನೇ ನಿಮ್ಮಿಂದ ನನಗೆ ಸಂತಾನು ಉತ್ಕಟವಾದ ಬಯಕೆ ಈಗಿಂದ ಇಲ್ಲ ಬೇಕು ಅವನು ಹೇಳ್ತಾಳೆ ಏನ್ ದಿತಿ ಇದು ಇವಾಗ ಸಂಧ್ಯಾಂದನೆ ಮಾಡುವ ಕಾಲ ಇದು ದೇವ ಪೂಜೆ ಮಾಡುವ ಕಾಲ ಹೆಣ್ಣು ಕಾಲ ಅಲ್ಲ ಈ ಅಕಾಲದಲ್ಲಿ ನೀನು ನನ್ನಂತಹ ಒಬ್ಬ ಋಷಿಯಿಂದ ಈಗಿಂದ ಅಂತ ಬಯಸಿದರೆ ಅವಳು ಹೇಳ್ತಾಳೆ ಕಾಯಲು ಸಾಧ್ಯತೆ ನನಗೆ ಉತ್ಕಟವಾದ ಬಯಕೆಯಿಂದ ನಾನು ಬಳಲ್ತಾ ಇದ್ದೇನೆ ನಿಮ್ಮಿಂದ ನನಗೆ ಈಗಿಂದ ಸಂತಾನ ಯಾಕೆ ಈ ಬುದ್ಧಿವಂತು ಈ ಹುಡುಗಿಗೆ ಯೋಚನೆ ಮಾಡ್ತಾರೆ ಕಾಶ್ಯಪ ಕಾಶ್ಯಪರು ನೀವು ಪುಸ್ತಕಗಳಲ್ಲಿ ಅವರ ಹೆಸರು ಕಶ್ಯಪ ಕಶ್ಯಪಾಂತ ಪ್ರಿಂಟ್ ಆದದ್ದನ್ನು ನೀವು ನೋಡಿರಬಹುದು ಹ್ಮ್ ಸಂಸ್ಕೃತದಲ್ಲೂ ಕಶ್ಯಪಾಂತ ಪ್ರಿಂಟ್ ಮಾಡಿದ್ದಾರೆ ಕನ್ನಡದಲ್ಲೂ ಕಶ್ಯಪ ಮುನಿಗಳು ಉಂಟು ಕಶ್ಯಪರು ಅನ್ನೋದು ಪ್ರವಾಚೀನಿ ಶಬ್ದ ಅವರು ನಿಜವಾದ ಹೆಸರು ಕಶ್ಯಪ ಅಲ್ಲ ಕಾಶ್ಯಪ ನಿಮಗೊಂದು ಕಶ್ಯಪ ಶಬ್ದ ಅರ್ಥ ಹೇಳ್ಬಿಟ್ರೆ ನಿಮಗೂ ಅದಲ್ಲ ಅಂತ ಗೊತ್ತಾಗಬಹುದು ಸಂಸ್ಕೃತದಲ್ಲಿ ಕಶ್ಯ ಅಂದ್ರೆ ಏನು ಗೊತ್ತಾ ಲಿಗರ್ ಮದ್ಯ ಕಶ್ಯಪ ಅಂದ್ರೆ ಏನು ಗೊತ್ತಾ ಕಳುಬುಡಿವ ಆ ಶಬ್ದದ ಅರ್ಥ ಕಶ್ಯ ಅಂದ್ರೆ ಕಳ್ಳು ಕಶ್ಯಪ ಅಂದ್ರೆ ಕಳುಬಿಡಿವ ಆ ಮುನಿಗೆ ಹಾಗೆ ಕರೀತೀರಾ ಕಾಶ್ಯಪ ಅಂದ್ರೆ ವೇದಗಳಿಂದ ಪ್ರಕಾಶ್ಯವಾದ ಭಗವಂತತ್ವದ ನಿರಂತರ ಉಪಾತೆಯಿಂದ ರಕ್ಷಣೆ ಮಾಡುವುದು ಸೊ ಒಂದು ಸರಸೀರ್ಥ ಆಗಬೇಕು ಅರ್ಥ ಇರಲಿ ಕಾಶ್ಯಪ ಮುನಿಗಳು ಯೋಚನೆ ಮಾಡಿದರು ಯಾಕೆ ಈ ಹೆಣ್ಣಿಗೆ ಈ ಪ್ರದೋಷ ಕಾಲದಲ್ಲಿ ಭೋಗದ ಬಯಕೆ ಬಂತು ಕಣ್ಮುಚ್ಚಿ ಯೋಚನೆ ಮಾಡಿದರು ಓಹೋ ಒಂದು ಮಹಾ ದುಷ್ಟಶಕ್ತಿ ಹೂಗ್ಲಿಕ್ಕಿದೆ ಮಗುವಾಗಿ ಅದಕ್ಕಾಗಿ ಬಯಕೆ ಅವರು ಹೇಳ್ತಾರೆ ನೋಡು ನೀನು ಬಯಸಿರಿ ಹೆಣ್ಣಿನ ಬಯಕೆಯನ್ನು ಈಡೇರಿಸಬೇಕು ನಾನು ಒಪ್ಪಿಕೊಂಡೆ ಆದರೆ ಇದರಿಂದ ಬಹಳ ದೊಡ್ಡ ದುರಂತ ಆಗಬೇಕು ಏನು ಬಹಳ ಲೋಕ ಕಂಟಕರಾದ ಮಕ್ಕಳು ಹುಟ್ಟಾರೆ ಈ ಬಯಕೆ ಫಲ ಸಂಧ್ಯಾಕಾಲದಲ್ಲಿ ಭೋಗದ ಬಯಕೆ ಹುಟ್ಟಿತಲ್ಲ ನಿನಗೆ ಇದರ ಫಲ ಸಂಧ್ಯಾಕಾಲ ಅಂದ್ರೆ ಮೆಡಿಟೇಷನ್ ಮಾಡಬೇಕಾದ ಸಮಯ ಆ ಸಮಯದಲ್ಲಿ ಸೆಕ್ಸ್ ನಿಲ್ಲ ಕಾಳಿ ಅದರ ಫಲ ನಿಮಗೆ ಲೋಕಕಂಟಕರಾದ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ ಆದರೆ ನನಗೆ ಅನುಕಂಪ ಇದೆ ನಿನ್ನ ಮೇಲೆ ನೀವು ಅದಕ್ಕೆ ಹೊಣೆಗಾರರಲ್ಲ ನಿನಗೆ ಲೋಕಕಂಟಕರಾದ ಮಕ್ಕಳು ಹುಟ್ಟಿದು ಲೋಕೋದ್ಧಾರಕರಾದ ಮೊಮ್ಮರ ಹುಟ್ಟುತ್ತಾರೆ ಅದನ್ನೇ ಪ್ರಹ್ಲಾದ ಮಕ್ಕಳು ಒಳ್ಳೆಯವರು ಹುಟ್ಟೋದಾದ್ರೆ ಯಾಕಂದ್ರೆ ಕೆಟ್ಟ ವಯಸ್ಸಿಗೆ ಸಂಜೆ ಸೂರ್ಯಾಸ್ತ ಆದಾಗ ಸೂರ್ಯಾರ್ಹ ಕೊಟ್ಟು ಸೂರ್ಯನಾರಾಯಣನ ಧ್ಯಾನದಲ್ಲಿ ಕಳಿಬೇಕಾದ ಸಮಯ ನೀನು ಸಿಕ್ಸಿದ ಬಗೆಯ ಬುದ್ಧಿ ಇವು ಬಹಳ ನೀಚ ಬುದ್ಧಿ ಯಾಕೆ ಬಂದು ಈ ತಾಮಸ ಅದರ ಪರಿಣಾಮವಾಗಿ ಮಹಾ ತಾಮಸ್ಥರು ಇಬ್ಬರು ಮಕ್ಕಳು ಹುಡ್ತಾರೆ ಆದರೂ ನನ್ನಂತಹ ಒಬ್ಬ ಋಷಿ ಮಾಧ್ಯಮ ಆಗಿದ್ದಾನೆ ಅದು ಅರ್ಥ ಆಗೋದಿಲ್ಲ ಮೊಮ್ಮಗ ಬಹಳ ದೊಡ್ಡ ಲೋಕೋಪ ಲೋಕೋದ್ಧಾರಕರಾದಂತಹ ಮೊಮ್ಮಗ ಹುಡುಕಾರೆ ಅಂತ ಹೇಳಿ ಆಕ್ಷೇಪ ಇದರ ಪರಿಣಾಮವಾಗಿ ಇಬ್ಬರು ಆ ದೈತ್ಯರಿದ್ದಾರಲ್ಲ ಆಿ ದೈತ್ಯರು ಅವರ ಹೆಸರು ಮೂಲದಲ್ಲಿಯೂ ಹಿರಣ್ಯಾಚ ಹಿರಣ್ಯ ಕಸಿಕೊಳ್ಳುತ್ತೆ ಅವರು ಇಲ್ಲಿ ಮಕ್ಕಳಾಗಿ ಹುಟ್ಟಿದ್ರು ಇಲ್ಲಿ ಹುಟ್ಟಿದಾಗಲೂ ಅದೇ ಹೆಸರಿಟ್ಟು ಆ ಮಕ್ಕಳಿಗೆ ಹಿರಣ್ಯಾಸ ಹಿರಣ್ಯ ಕಶಿಗು ಆ ಹಿರಣ್ಯಕಶಿ ಇಬ್ಬರು ದೈತ್ಯ ಹುಟ್ಟಿದ್ರಲ್ವಾ ಅವರಲ್ಲಿ ಇವರು ಸೇರಿಕೊಂಡರು ಜೈವಿ ದೇವರು ಸೊ ಜೈವಿ ದೇವೇ ಹಿರಣ ಹಿರಣ್ಯ ಕಶಿಪವಾದದ್ದಲ್ಲ ಹಿರಣ್ಯಾಕ ಆ ದೇಹದೊಳಗೆ ಇವರು ಅಂದ್ರೆ ಎರಡು ಜೀವದ ಸಮಾವೇಶ ಒಂದು ತಾಮಸ ಜೀವ ಒಂದು ಸಾತ್ರಿಕು ಆ ಶಾಪವನ್ನು ಅಂಗೂ ತಾಮಸ ಜೀವದ ಜೊತೆಗೆ ಸೇರಿಕೊಂಡು ಹಿರಣ್ಯಾಸ ಹಿರಣ್ಯ ಪ್ರತಿಯೊಂದು ವಿಷಯವೂ ಪುರಾಣದಲ್ಲಿ ಒಂದೊಂದು ಅಕ್ಷರವನ್ನು ಬಳಸುವಾಗಲೂ ಬಹಳ ಎಚ್ಚರದಿಂದ ಅದನ್ನು ನಾವು ಗಮನಿಸಬೇಕು ಅದೆಲ್ಲದರ ಹಿಂದೆ ಒಂದು ಉದ್ದೇಶ ಇರುತ್ತದೆ ನೋಡಿ ಭಗವಂತನ ಸಾಧನೆಗೆ ಅಡ್ಡಿಯಾದ ಎರಡು ಶಕ್ತಿಗಳು ಭಗವಂತನನ್ನು ಸಾಧನೆ ಮಾಡಿ ನಾವು ಭಗವಂತನನ್ನು ಕಾಡಬೇಕಾಗಿದೆ ನೋಡಲು ದೇವಿಗರು ದೇವಿಗರೇನಾದರೂ ಹಿರಣ್ಯಾಕ್ಷಿಸುವ ಅವರೇ ತಡೆಯೋದೇ ನಾವು ಭಗವಂತರ ಹೋಗದೆ ಭಗವಂತನ ಹೋಗದಂತೆ ನಮ್ಮನ್ನು ತಡೆಯುವವರು ಇವರೇ ಇದು ಹಿರಣ್ಯಾಕ್ಷ ಅಂದ್ರೆ ಏನು ಹಿರಣ್ಯ ಕಶಿಕೂ ಅಂದ್ರೆ ಏನು ಬಹಳ ವಿಚಿತ್ರ ಇದು ಹಿರಣ್ಯಾಕ್ಷ ಅಂದರೆ ಚಿನ್ನದ ಮೇಲೆ ಕಣ್ಣಿಟ್ಟವರು ಅಂದ್ರೆ ಯಾವ್ದು ಬಂಗಾರ ಬಂಗಾರ ಮೇಲೆ ಯಾವ್ದಾದ್ರು ಕಂಡಿಲ್ಲ ಬಂಗಾರದ ಮೋಹ ಚಿನ್ನದ ಮೋಹ ಅಂದ್ರೆ ಐಹಿಕ ಸಂಪತ್ತಿನ ಮೋಹ ಅದಕ್ಕೆ ಹಿರಣ್ಯಾಕ್ಷದ ಮೇಲೆ ಕಣ್ಣು ಚಿನ್ನ ಅಂದ್ರೆ ಮೆಟೀರಿಯಲ್ ವೆಲ್ತ್ ಸೊ ಯಾರು ಯಾವಾದ್ರೂ ಮೆಟೀರಿಯಲ್ ವೆಲ್ತ್ ಮೇಲೆ ಕಂಡಿಟ್ಟುಕೊಂಡು ಅದರ ಕಣ್ಣು ಹಿಂದೆ ಹೋಗ್ತಾನೆ ಎ ಪರ್ಸನ್ ಹೂ ಇಸ್ ಆಫ್ಟರ್ ಮೆಟೀರಿಯಲ್ ವೆಲ್ತ್ ಫಾರ್ ಎಸ್ ಕಾಲ್ಡ್ ಹಿರಣ್ಯಾ ಮಟೀರಿಯಲ್ ವೆಲ್ತ್ ಭೌತಿಕ ಸಂಪತ್ತಿನ ಬೆನ್ನು ಹತ್ತುವಂತಹ ಸ್ವಭಾವ ಅದೇ ಹಿರಣ್ಯಾಕ್ಷ ಅದು ನಮ್ಗೆ ಒಳಗಡೆ ಒಂದು ಭಾಗಲಭೆಯಲ್ಲಿ ಆಮೇಲೆ ಹಿರಣ್ಯಾಕ್ಷ ಕಂಡಿಟ್ಟ ಚಿನ್ನ ಹಾಕ ಚಿನ್ನ ಒಳಗಾಕಿದ ಮೇಲೆ ಅದು ಬೇರೆ ನ್ಯಾಯದಿಂದ ಅನ್ಯಾಯದಿಂದ ಏನೇನೋ ಮಾಡಿ ಒಂದು ಸಂಪತ್ತು ಕೂಡ ಹಾಕಿದ್ರೆ ಅಂದರೆ ತಲೆ ಬಿತ್ತೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ ಅದನ್ನೇ ತಗೊಳ್ತಾರೆ ಕೊಡದೆ ಪೆನಾಲ್ಟಿ ಹಾಕ್ತಾರೆ ಆಯ್ತಲ್ಲ ಅದಕ್ಕೆ ನೋಡ್ಬೇಕು ಒಳ್ಳೆ ನಾನಿ ಹೆದರ್ಬೇಡ ಎರಡು ಕಶಿ ಹಿರಣ್ಯ ಕಷಿ ಬುಂದ್ರೆ ಏನು ಕಷಿ ಬುಂದ್ರೇನು ಗೊತ್ತಿಮು ಇಲ್ಲೋ ಹಿರಣ್ಯ ಕಷಿ ಬುಂದ್ರೆ ದುಡ್ಡಿನ ಅವನು ಬ್ಯಾಂಕ್ನಲ್ಲಿ ಇಟ್ಟಲ್ಲ ರೆತ ಸಿಗೋದು ಮತ್ತೆ ಏನು ತಲವಿನ ಎಲ್ಲ ದುಡ್ಡಿನ ಕಟ್ಟು ತೆಂಡ್ಬಿಟ್ಟು ದೀರ್ಘ ಕೈಗೊಳಿಸಲು ಎಲ್ಲ ತಲಿವಿನ ಅವರು ಇವನು ಇನ್ಕಮ್ ಟ್ಯಾಕ್ಸ್ ಆರ್ಪಿಸಿದ ಯಾರು ತರ ನೋಡ್ಬೇಕಾದ್ರೆ ತವಿನ ನಡೆಯಲಿಕ್ಕೆ ಬಿಡುದಿಲ್ಲ ಇವರು ಅಣ್ಣ ತಮ್ಮ ಸೇರಿ ನಮ್ಮನ್ನು ಕಾಣ್ತಾ ಇದ್ದಾರ ಇಲ್ಲ ಇವಾಗ ನಮ್ಗೆ ಪರಿಹಾರ ಯಾವ್ದಲ್ಲ ಇನ್ಕಂಮ್ ಟ್ಯಾಕ್ಸ್ ಆರ್ಜಿಸಿದ ನಮ್ಗೆ ಏನು ಲಾಕರ್ ಮಾಡೋಲ್ಲ ಲಾಕರು ಅದು ಎಲ್ಲಿ ಗೋಡೆ ಗೋಡೆ ಕಾಣಬೇಕು ಅದು ಗುರುತಿನ ಬಾರಿಸಬೇಕು ಬಾರಿಗೆ ಕಾಣಿಸಿದ ಈ ಎಲ್ಲ ಭವಿಷ್ಯ ಮಾಡುದು ಈ ವಿಮಾನ ಸೊ ಮೊದಲು ದುಡ್ಡಿನ ಮೋಹ ಆಮೇಲೆ ದುಡ್ಡನ್ನು ಮುಚ್ಚಿಡುವ ರಾಹು ಅಷ್ಟು ಎರಡನೇ ಇವರಿಬ್ರು ಕೂತರೆ ನಮಗೆ ಕಾಣದೇ ಬಂದಿದೆ ದೇವಗಣೆ ಹಿರಣ್ಯವ್ ಹರಿ ಹೀಂ ಸುವರ್ಣ ಹಿರಸಾಂ ಚಂದ್ರಣ್ಮೀ ಲಕ್ಷ್ಮೀ ಜಾತೇ ಧೋ ಆಹಾ ಕರೇ ಲಕ್ಷ್ಮೀ ಬಾಯಿ ಇದು ಭಗವಂತನನ್ನು ಕಾಣದೇ ಇರುವಂತೆ ಮಾಡುವ ಎರಡು ದುಷ್ಟಶಕ್ತಿಗಳು ಚಿನ್ನನ ಮೋಹ ಚಿನ್ನ ಮುಚ್ಚಿ ಇಡುವಂತಹ ತಂತ್ರಜ್ಞಾನಿ ಇದು ಚಿರಣ್ಯಾಚಿ ಬಣ್ಣ ತಮ ಆಗಿ ಇದು ಕುಟ್ಟಿದ್ದೆ ಹಾಗೆ ಅವಳಿ ಅವಳಿ ತ್ಸು ಇನ್ನೆಲ್ಲ ಮತ್ತೆ ನೋಡಿ ತ್ರಿ ಚಿರಣ್ಯಾಚು ಅವಳಿರ ಮತ್ತು ನಮ್ಮಲ್ಲಿ ಈ ಚಿನ್ನ ಮುಚ್ಚಿರೋ ಬಯಕೆ ಮತ್ತು ಚಿನ್ನದ ಮೊಹ ಉಳಿದ್ರು ಗೊಂದಿದಗಳು ರೋಟಿ ಇರೋದು ಗೊಂದಲವರು ಕಡೆ ಇಲ್ಲ ಸೊ ಹಾಗಾಗಿ ಅದರಲ್ಲಿ ಆ ಚಿನ್ನದ ಮೋಹದಲ್ಲಿ ಮತ್ತು ಚಿನ್ನವನ್ನು ಮುಚ್ಚಿರೋ ಬಯಕೆಯಲ್ಲಿಯೂ ಒಂದು ಸಾತ್ವಿಕವಾಗಿ ಎರಡು ಜೀವಗಳು ಅಂದರೆ ಈ ಚಿನ್ನದ ಮೋಹ ಅನ್ನೋದು ಸಾತ್ವಿಕವಾಗಿ ಒಳಗರಿಗೆ ಬರುತ್ತೆ ಅಂತ ಯಾಕೆ ಗೊತ್ತಾ ಅದಕ್ಕೋಸ್ಕರವೇ ನಾವು ಹೇಳೋದು ಆಮ್ಹ ಜಾತವೇದೋ ಲಕ್ಷ್ಮೀ ಅನುಪಾನಿ ಭಗವಂತ ನಮಗೆ ಸಂಪತ್ತು ಕೊಡುವ ಚಿನ್ನದವರು ಲೋಮಶಾಂ ಶ್ರಿಯಮಾವಹ ಲೋಮಶಾಂ ಪ್ರ ನಮ್ಮ ಮನೆಯಲ್ಲಿ ಹಟ್ಟಿ ತುಂಬ ಹಸುಗಳು ಮನೆ ತುಂಬಾ ಸಂಪತ್ತು ಇರಲಿ ಅಂತ ವೇದಕಾಲದ ಋಷಿಗಳು ಕಾರಣ ಮಾಡಿದ್ದಾರೆ ಸಂಪತ್ತು ಬೇಕು ಅಂತ ಋಷಿಗಳು ಬಯುತ್ತಿದ್ದಾರೆ ಅದು ಪೂರ್ತಿ ಸಲ್ಲ ಅಲ್ಲೊಬ್ಬ ಜಯ ಇದ್ದಾರೆ ಯಾಕೆ ಸಂಪತ್ತನ್ನು ಕೂಡಿಡಬೇಕು ಅಂದ್ರೆ ಆಮಾ ಎಂತು ಬ್ರಹ್ಮಚಾರಿ ನಸ್ವಾಹ ವಿಮಾ ಎಂತು ಬ್ರಹ್ಮಚಾರಿ ನಸ್ವಾಹ ವಿದ್ಯಾರ್ಥಿಗಳು ಬರಲಿ ಆ ವಿದ್ಯಾರ್ಥಿಗಳಿಗೆ ಜ್ಞಾನದಾನುವ ಗೋಕುಲಗಳನ್ನ ಶಾಲೆಗಳನ್ನು ನಡೆಸೋಣ ಆ ಶಾಲೆಯಲ್ಲಿ ಮಕ್ಕಳಿಗೆ ಸಮೃದ್ಧವಾಗಿ ಹಾಲು ಮಸರು ಊಟ ಹಾಕಿ ತಿಂದು ಶಿಖರಿಸೋಣ ಹಿಂದಿನ ಕಾಲದಲ್ಲಿ ಸರ್ಕಾರ ಅನ್ನ ಹಾಕಬೇಕಾದ ತಿಳಿಯಿಲ್ಲ ಶಾಲೆ ಮಕ್ಕಳಿಗೆ ಯಾಕೆಂದ್ರೆ ಬಾಡ ಹೇಳುವ ಮನೆಯಲ್ಲಿ ಗುರುಗಳೇ ಬಣ್ಣ ಹಾಕಿದ್ರು ಅದರಿಂದ ಸರ್ಕಾರಿ ಅನ್ನ ತಿಂದು ಆಸ್ಪತ್ರೆ ಸಿಗೋಷ್ಸಿಲ್ಲ ಆ ಗುರುಗಳು ಮನೆಯಲ್ಲಿ ಸಾಕುವುದು ಮಕ್ಕಳಿಗೆ ಅಕ್ಷಣ ವಸನ ವಸತಿ ಎಲ್ಲ ಬಟ್ಟೆ ಬರೆಯ ಕೊಟ್ಟು ಊಟ ಹಾಕಿ ತಮ್ಮ ಮನೆ ಮಕ್ಕಳನ್ನು ಹೇಗೆ ಹಾಕಿ ವಿದ್ಯಾರ್ಥಿಗಳು ಸಾಕಿದ್ರು ಹಿಂದೆ ಅದಕ್ಕೋಸ್ಕರ ಜ್ಞಾನದಾನ ಆಗಬೇಕು ಎಲ್ಲರೂ ಕಲಿಬೇಕು ಕಲಿಯುವ ಮಕ್ಕಳಿಗೆ ಬೇಕಾದಂತಹ ಹಾಲು ಪಸು ತುಂಬಿಸಬೇಕು ಅದಕ್ಕೆ ಹಕ್ಕಿ ತುಂಬಾ ಹಸು ನನಗೆ ತುಂಬಾ ಸಂಪತ್ತಿ ಕೊಡಿ ಇದು ಸಾತ್ವಿಕವಾಗಿ ಸಂಪತ್ತಿನಲ್ಲಿ ನಿಯೋಗ ಇದಕ್ಕೋಸ್ಕರ ಸಂಪತ್ತು ಬೇಕು ಅದು ಯಾವ ಜ್ಞಾನದ ಪ್ರಸಾರಕ್ಕೆ ನಿಯೋಗ ಆಗಬೇಕು ಸಾತ್ವಿಕ ಪರಿಚಯ ಇದೆಯನ್ನು ಆದರೆ ಅದು ದುರುಪಯೋಗ ಆದಾಗ ಹಿರೇಕ ಸಂಪತ್ತು ಸದುಪಯೋಗ ಆದಾಗ ದೇವ ಜೈರಬಿಡುತ್ತೆ ದುರುಪಯೋಗ ಆದಾಗ ಹಿರೇಕಾಯ ಈ ರೀತಿ ಶಾಪದಿಂದ ಮೊದಲು ಹುಟ್ಟಿದವರು ಅದೇ ಮೂರು ಜನ್ಮದಲ್ಲಿ ಶಾಪ ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಭಗವಂತನು ಮೂರು ಜನ್ಮ ತಾಡಿ ಬಂದನು ಈ ಅವಳಿ ಮಕ್ಕಳನ್ನು ಕೊಳ್ಳುವುದಕ್ಕೋಸ್ಕರ ಒಂದು ವರಹರೂಪ ಹಿರಣ್ಯಾಕ್ಷನನ್ನು ಕೊಲ್ಲಿ ಹಿರಣ್ಯಕಶಿಪನ್ನು ಕೊಲ್ಲಿ ನರಸಿಂಹನಾದ ಎರಡು ಅವತಾರ ಇಬ್ಬರನ್ನು ಕೊಲ್ಲಿ ಎರಡು ಅವತಾರ ಅಣ್ಣ ತಮಂದಿರ ಪ್ರಿನ್ಸಿಸ್ ಆಗಿ ಗೊತ್ತೇ ದೇವರ ಮಧ್ಯೆ ನಮಗೆ ಹೇಳಿ ಆಗುತ್ತೆ ನಾವ್ ಹೇಳಿ ನಾವೆಲ್ಲ ಕೇಳಲ್ಲ ಇಬ್ಬರೂ ಎಲ್ಲ ಅವತಾರ ಆಮೇಲೆ ಅದೇ ಹಿರಣ್ಯಾಕ್ಷ ಹಿರಣ್ಯ ಭಗವಂತನ ಕೈಯಲ್ಲಿ ಸತ್ತು ಪುನಃ ಹುಟ್ಟಿದ್ರು ಏನಾಗಿ ಹುಟ್ಟಿದ್ರು ರಾವಣ ಕುಂಭಕರನಾಗಿ ಹುಟ್ಟಿದ್ರು ರಾವಣ ಕುಂಭಧಾರನಾಗಿ ಹುಟ್ಟಿದಾಗ ಅವರನ್ನು ಬ್ರಹ್ಮರು ಬೆಲ್ಲವೊಂದೇ ಅವತ ರಾಮತಾರದಲ್ಲಿ ಬ್ರಹ್ಮ ಬಂದ ಪುನಃ ಹುಟ್ಟಿದ್ರು ಕೃಷ್ಣಾವತಾರ ಕಾಲದಲ್ಲಿ ಶಿಶುಪಾಲ ಹಿಂದೆ ಪ್ರಿನ್ಸ್ ಆಗಿ ಹುಟ್ಟಿದ್ರು ಆಮೇಲೆ ಬೇರೆ ಬೇರೆ ಆಗಿ ಹುಟ್ಟಿದ್ರು ರಾವಣ ಕುಮಾರನ ಒಂದೇ ಬಾರಿ ಹುಟ್ಟಿದ ಅವಳಿ ಮಕ್ಕಳನ್ನ ತಾಯಿ ಮೊಗ್ಗ ಇಬ್ಬರು ಮಕ್ಕಳು ಹುಟ್ಟಿದ್ರು ಮೂರನೇ ಬಾರಿ ಬೇರೆ ಬೇರೆಯಾಗಿ ಹುಟ್ಟಿದ್ರು ತಾಯಿಯಿಂದ ಬೇರೆ ಬೇರೆ ವಸುದೇವನ ತಂಗಿಯಿಂದ ವಸುದೇವನ ತಂಗಿಯಿಂದ ಒಬ್ಬಳು ಶುತಶ್ರವ ಅಂತ ಅವಳಲ್ಲಿ ಶಿಶುಪಾಲ ಹುಟ್ಟಿದ ಒಬ್ಬರು ಶೃತ ದೇವ ಅಂತ ಅವಳಲ್ಲಿ ದಂತಪಗ್ಗ ಹುಟ್ಟಿದ ಹೀಗೆ ಶೃತ ಶೇ ಶೃತ ದೇವ ಅಕ್ಕ ದಂಗಿಯರಲ್ಲಿ ಮಕ್ಕಳಾಗಿ ಹುಟ್ಟಿದ್ರು ಮಧುರು ಮಧುರು ಒಬ್ಬಳೆ ತಾಯಿಯಲ್ಲಿ ಒಂದೇ ಬಾರಿ ಹುಟ್ಟಿದ್ರು ಒಂದೇ ಗರ್ಭದಲ್ಲಿ ಶುತ್ ಮತ್ತೊಮ್ಮೆ ಒಂದೇ ತಾಯಿಯಲ್ಲಿ ಬೇರೆ ಬೇರೆ ಬಾರಿ ಎರಡು ಹಣ್ಣತ್ತ ಮಂದಿರ ಹುಟ್ಟಿದ್ರು ಮೂರನೇ ಬಾರಿ ಅಕ್ಕ ದಂಗಿಯರಲ್ಲಿ ಹೋಗಿದ್ರು ಶ್ರತಶೆಯಲ್ಲಿ ಶಿಶುಪಾಲ ಅದೇ ಯಾರಿಂದ ತಾಯ್ತಾರೋ ಅವರ ಬಂಧುಗಳಾಗಿ ಶ್ರುತಶ್ರವೇ ಶ್ರುತದೇವ ಇವರು ಕೃಷ್ಣನ ಸೋಲ ಹುಟ್ಟಿದ್ರು ಸರಿ ಶ್ರುತಶ್ರವೇ ಶೃತ ದೇವಿಯಲ್ಲಿ ಶಿಶುಪಾಲ ದಂತ ವಕ್ರ ಇದನ್ನು ಕೆಲವರಿಗೆ ದಂತ ವಕ್ರೆ ಮಾಡಿದ್ದಾರೆ ತಪ್ಪದು ದಂತ ವಕ್ರ ಸರಿ ಶಿಶುಪಾಲ ದಂತ ವಕ್ರೆ ಹುಟ್ಟಿದ್ರು ಅವರನ್ನು ಕೃಷ್ಣ ಸಂಹಾರ ಮಾಡಿದ್ರು ಈಗ ನುಡಿ ಸನಕ ತನಂದನ ಸನಾತನ ತನತ್ ಕುಮಾರ ನಾಲ್ಕು ಮಂದಿ ಶಾಪ ಪಡೆದ ದೇವಿದೆಯರ ನಾಲ್ಕು ಮೂರು ಜನ್ಮಗಳನ್ನು ಸಾರು ಮಾಡುವುದಕ್ಕೋಸ್ಕರ ಭಗವಂತ ನಾಲ್ಕು ಅವತಾರ ಕಾಡಿದ ಇದು ಯಾವುದು ಒಂದು ವರಾಹಾವತಾರ ಒಂದು ನರಸಿಂಹ ಅವತಾರ ಒಂದು ರಾಮಾವತಾರ ಒಂದು ಕೃಷ್ಣ ಅವತಾರ ದಶಾವತಾರದಲ್ಲಿ ಜೈವಿಜಯದ ಉದ್ಧಾರಕ್ಕೋಸ್ಕರವೇ ಆದ ನಾಲ್ಕು ಅವತಾರಗಳಿವೆ ಇದನ್ನೆಲ್ಲ ಗಮನಿಸಬೇಕು ನಾವು ಹಾಗಾದ್ರೆ ಜೈವಿಜಯದ ಉದ್ದಾರದಿಂದ ಹಿರಣ್ಯಾಕ್ಷ ಹಿರಣ್ಯ ಕಶಿಪು ಮೊದಲು ಹಿರಣ್ಯಾಕ್ಷರ ದುಡ್ಡಿನ ಆಸೆ ದುಡ್ಡಿನ ಮೋಹ ದುಡ್ಡನ್ನು ಮುಚ್ಚಿಡುವ ತಂತ್ರ ಆಗಿದ್ದವನು ಆಮೇಲೆ ಅವನು ದುಡ್ಡು ಬಂದ ಮೇಲೆ ಮತ್ತೇನಾದ ರಾವಣ ಆದ ರಾವಣ ಅಂದ್ರೆ ಮಹಾ ಹೆಣ್ಣು ಮರುಳ ಎದ್ದವರ ಊರಿನಲ್ಲಿ ಇದ್ದವರಿಗೆಲ್ಲ ಕಾಟ ಕೊಟ್ಟು ಇಂತ ಹೆಣ್ಣುಗಳನ್ನೆಲ್ಲ ಕೊಟ್ಟು ತನ್ನ ಅಂತ ಪತ್ರ ಇಟ್ಟುಕೊಳ್ಳೋದು ಇದು ದುಡ್ಡು ಹೆಚ್ಚಾರ ನೆರವಾಗ ಬುದ್ಧಿ ಅವನು ರಾವಣ ಆದ ಒಬ್ಬನಿಗೆ ಸೀದಾಯಿತು ಮತ್ತೊಬ್ಬನಿಗೆ ಅಂತ ಬರೀ ಇಟ್ಕೊಂಡು ಮಾಡುದು ಎಚ್ಚರವೇ ಇಲ್ಲ ದುಡ್ಡು ಹೆಚ್ಚಾಗಿ ಹೆಸರದ ಪೀರ ದೀರ್ಘರಿಂದ ಗಡ್ದಾಗಿ ಇದ್ರೆ ಮಾಡಿದ ಅದರ ನಂತರ ಆಗೇನ್ ಗೊತ್ತುಂಟಾ ಅಂತಃಕ್ರಹ ಮೂರನೇ ಹಂತದಲ್ಲಿ ಅಂತ ರಾವಣ ಕುಂಭನಾದ್ಮೇಲೆ ಹ್ಮ್ ಅವನು ಶಿಶುಪಾಲಾದ ಅಂತವಕ್ರಹ ತಾನು ತನ್ನ ಕುಟುಂಬದವರು ತನ್ನ ಪೈಕಿಯವರನ್ನೇ ದ್ವೇಷ ಮಾಡಿ ಕೃಷ್ಣ ತನ್ನ ಏನಾಗುತ್ತೆ ಕೃಷ್ಣ ಅಂತ ಹೋದು ದಂತ ಸುತವೇಯ ಅಣ್ಣ ವಸುದೇವನ ಮನೆ ಬಂಧುಗಳಲ್ಲಿ ದ್ವೇಷ ಮೊದಲು ಶ್ರೀಮಂತಿಕೆ ಆಮೇಲೆ ಹೆಣ್ಮರುಳತನ ಮೂರನೇ ಶ್ರೀದಲ್ಲಿ ಬಂಧುಗಳಲ್ಲಿ ವಿರಸ ಯಾರನ್ನು ಬಂಧುಗಳನ್ನು ನೋಡಿದು ಆಗುವುದಿಲ್ಲ ಈ ತರದ ಭೂತತನ ಬಂತು ಈ ಮೂರು ಹಂತದಲ್ಲಿ ಇವರನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ತೆಗೆದುಕೊಂಡ ರೂಪ ನಾಲ್ಕು ದಶಾವಕಾಲಗಳಲ್ಲಿ ಈ ನಾಲ್ಕು ಬೇರೆ ಆಗಿದೆ ನನಗೆ ಭಕ್ಷ್ಯ ಕುಮ ನಮ್ ಕೆಲಸ ಇಲ್ಲ ಇವತ್ತೆ ಮತ್ತೆ ವರಹ ಬೇಕು ನರಸಿಂಹ ಬೇಕು ಅವ್ರಿಗೆ ಆದ್ಮೇಲೆ ಮತ್ತೆ ನಾವು ರಾಮನ ಪಡಿಸ್ ರಾಮ ಕೆಲಸ ಇಲ್ಲ ಮತ್ತೆ ರಾಮಕೃಷ್ಣ ಬೇಕು ಬುಧ ಕಲಿಗೆ ಸುಮ್ಯ ಎರಡು ಬಿಡಿ ಎರಡು ಕಾಂಗ್ರೆಸ್ ಎರಡು ಬಿಡಿ ಮತ್ತೆ ಮತ್ತೆ ಎರಡು ಈ ಮಧ್ಯದ ನಾಲ್ಕು ಸುಮ್ಯ ಎರಡು ಮಧ್ಯದ ಎರಡು ಕೊನೆಯ ಎರಡು ಬಿಟ್ಟರೆ ಮಧ್ಯದಲ್ಲಿ ಈ ಎರಡು ನಾಲ್ಕು ರೂಪಗಳಿಗೂ ಬೇರೆ ಬೇರೆ ಶಾಪಕ್ಕೂ ಸಂಬಂಧ ಇದೆ ಅಷ್ಟೇ ಅಲ್ಲ ಇನ್ನೊಂದು ಸ್ವಂತ ಇದೆ ನಮ್ಗೆ ಓಂಕಾರದಲ್ಲಿ ನಾಲ್ಕು ಅಕ್ಷರಗಳು ನಾಲ್ಕು ಅಕ್ಷರ ಯಾವಲ್ಪ ಅಕಾರ ಅದು ಗೊತ್ತಿದೆ ಮಕಾರ ಅದು ಗೊತ್ತಿದೆ ಆಯ್ತಲ್ಲ ಮತ್ತೆ ಇನ್ನೇ ಅಕ್ಷರ ಅದೆ ಅಕಾರ ಉಕಾರ ಮಕಾರ ಮೂರು ಸೇರಿ ಒಂದು ಅಕ್ಷರ ಓಂ ಇದು ಆದಾಗ ಉಳಗ ನಾನು ಅದಲ್ಲೇ ಗೊತ್ತು ಇದು ನಾಲ್ಕನೇದು ಅಂದ್ರೆ ನಾದ ಮೂರು ಅಕ್ಷರಗಳು ಸೇರಿ ಒಂದು ಹೊಸ ನಾದ ನಿರ್ಮಾಣ ಆಯ್ತಲ್ಲ ಆ ಅನ್ವರಿ ಇಲ್ಲದ ನಾದ ಹೂ ಅನ್ವರಿ ಇಲ್ಲದ ನಾದ ಮಾ ಅನ್ವರಿ ಇಲ್ಲದ ನಾದ ಹೂ ಅನ್ನುವಂತ ಇಲ್ಲಿ ನಾಲ್ಕು ಅಕ್ಷರಗಳು ಅಕಾರ ಉಕಾರ ಮಕಾರ ನಾದ ಅಕಾರಕ್ಕೆ ಯಾರು ಕೃಷ್ಣ ಉಕಾರಕ್ಕೆ ಯಾರು ರಾಮ್ ಆಮೇಲೆ ಮಕಾರಕ್ಕೆ ಯಾರು ನರಸಿಂಹ ನಾದಕ್ಕೆ ಯಾರು ಕೊಳಹ ಓ ಈ ಓಕೆ ನಾಲ್ಕು ಅಕ್ಷರಗಳಿಗೆ ಈ ನಾಲ್ಕು ರೂಪಗಳಿಗೂ ಸಮುದ್ರ ಮಕಾರ ಉಕಾರ ಮಕಾರ ನಾದ ಕೃಷ್ಣ ರಾಮ ನರಸಿಂಹವರ ಓಂಕಾರಕ್ಕೆ ಸಂಬಂಧಪಟ್ಟು ಹಾಗಾದರೆ ಹಿರಣ್ಯ ಅಕ್ಷರ ಕೃಷಿ ಓಂಕಾರಕ್ಕೆ ಸಂಬಂಧ ದೇವ ಓಂಕಾರದ ಬಾಗಿಲು ತೆರೆಯಬೇಕಾಗಿದ್ದರೆ ದೇವಜೇರ ಆ ದುಷ್ಟಶಕ್ತಿ ನಮಗೆ ಓಂಕಾರದ ಬಾಗಿಲು ತೆರೆಯದಂತೆ ತೆರೆಯುವಂತಹ ನೋಡಿ ಈ ದುಷ್ಟಶಕ್ತಿಗಳೇನೇ ಅವರಲ್ಲಿರತಕ್ಕಂಥ ದೌತ್ಯವೇ ನಮಗೆ ಓಂಕಾರದ ಉಪಾಸನೆಗೆ ಅಡ್ಡವಾಗಿದೆ ಆ ಓಂಕಾರದ ಉಪಾಸನೆಗೆ ಅಡ್ಡವಾಗಿರತಕ್ಕಂಥ ಈ ಹಿರಣ್ಯ ಅಕ್ಷ ಹಿರಣ್ಯ ಕಸಿಗು ಹೋಗಬೇಕಾಗಿದ್ದರೆ ಅದನ್ನು ಸಂಹಾರ ಮಾಡಿರತಕ್ಕ ಭಗವಂತನ ಉಪಾಸನೆ ಹಾಗಾಗಿ ಈ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇವರನ್ನು ಸಂಹಾರ ಮಾಡತಕ್ಕ ರೂಪ ಅದು ಆ ಓಂಕಾರದ ಬಾಯಿಗಳು ತೆರೆದು ಒಳಗೆ ಹೋಗ್ಲಿಕ್ಕ ಅವರೂ ಮಾಡತಕ್ಕಂಥ ಭಗವಂತನ ಓಂಕಾರದ ಉಪಾಸನೆಗೆ ಬಹಳ ಮುಖ್ಯವಾದ ನಾತೂಪಗಳು ಆದ್ದರಿಂದ ಇವು ಓಂಕಾರದ ಉಪಾಸನೆಗೆ ಶತ್ರುಗಳು ಇದ್ರು ಶತ್ರುಗಳ ಜೊತೆಗೆ ಸೇರಿಕೊಂಡು ನಮಗೆ ಒಳಗೆ ಹೋಗಲಿಕ್ಕೂ ಧೈರ್ಯ ಇರು ಆ ಶತ್ರುಗಳಿಂದ ಅವರು ಪಾರಾಗಿ ಅವರು ನಮ್ಮನ್ನು ಒಳಗಿಡಬೇಕು ಹಾಗಾದರೆ ಓಂಕಾರದ ಉಪಾಸನೆ ಇದೆಲ್ಲ ಇವರು ಒಳಗಿರತಕ್ಕಂತಹ ಅಂತರಂಗದ ರಹಸ್ಯಗಳು ಅದರಿಂದಲೇ ಓಂಕಾರವನ್ನು ಸನ್ಯಾಸಿಗಳು ಜಪ ಮಾಡಬೇಕು ಅಂತ ಹೇಳಿದರು ಯಾಕೆ ಇದ್ರೆ ಹತ್ರ ಬಂದರೆ ಓಂಗಾರ ಅಂದ್ರೆ ದುಡ್ಡಿನ ಬಂಗಾರದ ಮೋಹ ಇದ್ದವರು ಓಂಕಾರ ಜಪ ಅದರಿಂದ ಸನ್ಯಾಸಿಗಳು ಅವರಿಗೆ ಬಂಗಾರ ಜಾತಿ ಬಿಟ್ಟೆ ಅರ್ಥ ಬಿಡಬೇಕು ನೀವೇನಿಲ್ಲ ನಮ್ಗಿಂತ ಜಾತಿ ಇರೋದು ಕೆಲವರಿಗೆ ಲೆಕ್ಕ ಪ್ರಕಾರ ಬಿಡಬೇಕು ಬಿಟ್ಟಿದ್ದಾರೆ ಅಂತ ಹೇಳ್ಕೊಡುದು ಯಾರು ದುಡ್ಡಿನ ವಿತ್ತದ ಮೋಹ ಪೂಜಿ ಬಿಟ್ಟಿದ್ದಾರೆ ಅವರು ಓಂಕಾರದ ಜಪಕ್ಕೆ ಅದರಿಂದ ನೀವು ಸಂಸಾರಿಗಳ ಹೆಚ್ಚು ಓಂಕಾರ ಮಾಡಬೇಡಿ ಯಾಕೆಂದ್ರೆ ದಕ್ಕುದಿಲ್ಲ ನೀವು ಹೆಮಕ್ರ ಅಯ್ಯೋ ನಿಮ್ಮ ಕುತ್ತಿಗೆಯಲ್ಲಿ ಎಷ್ಟು ಮನ ಭಾರದ ಚಿನ್ನ ಇದೆ ನೀವು ಓಂಕಾರದ ಹತ್ರ ಬರಬೇಕು ಕುತ್ತಿಗೆಯಲ್ಲಿ ಚಿನ್ನಕ ಭಾರ ಇದ್ದಷ್ಟು ಓಂಕಾರದ ಯಾಕೆಂದ್ರೆ ಚಿನ್ನಕ್ಕೂ ಓಂಕಾರ ಸಂಬಂಧ ಇದೆ ನಿಮಗೆ ಚಿನ್ನದ ಮೋಹ ಉಂಟು ಓಂಕಾರ ನೋಹ ಬಿಟ್ಟು ಬಿಡೆಯುವುದು ಇಲ್ಲ ಅದು ನೋಹ ಬಿಟ್ಟು ಬಿಡುವುದು ಇಲ್ಲ ಚಿನ್ನ ಏನು ಬೇಡ ನೀವು ಓಂಕಾರ ಚಿನ್ನದ ಮೋಹ ಇರುವ ವರ್ಷ ಕಾಲ ಓಂಕಾರ ಸುತ್ತಿ ಬರಬೇಕು ಯಾಕಂದ್ರೆ ಓಂಕಾರಕ್ಕೂ ಚಿನ್ನಕ್ಕೂ ಏಕ ನಕ್ಷತ್ರ ಆಗಲ್ಲ ಹೀಗೆ ವಿಚಿತ್ರವಾದಂತಹ ಒಂದು ಕಲ್ಪನೆಯನ್ನು ಉಪಾಸನೆಯನ್ನು ಮುಂದೆ ಇಟ್ಟಿದೆ ಇದಕ್ಕೆ ಒಂದಕ್ಕೊಂದಕ್ಕೊಂದು ಸಂಬಂಧ ಮಾಡಿಲ್ಲ ಎಲ್ಲ ಸುಸಂಗತವಾಗಿ ಕೂಡ ಬರುತ್ತೆ ಆಯ್ತು ಆ ಜೈವಿಜಯ ಹಿರಣ್ಯಾಕ್ಷ ಹಿರಣ್ಯ ಕಶಿಪು ಹಿರಣ್ಯಾಕ್ಷ್ಮ್ ಗೊಟ್ಟಿಗೆ ಹುಟ್ಟಿದವಳ ಅವಳಿ ಆದರೂ ಕೂಡ ಅವಳಿ ಅಂದ್ರೆ ಹಿರಣ್ಯಾಕ್ಷ ತಮ್ಮ ಹಿರಣ್ಯ ಕಶಿಪು ಅಣ್ಣ ಅದೇ ಹಿರಣ್ಯಕಶಿಪೇ ರಾವಣ ಅಲ್ಲಿ ಶಿಸುಪಾಲ ಅದೇ ಹಿರಣ್ಯಾಕ್ಷ ತಮ್ಮ ನಾವು ಅಣ್ಣನ ಮೊದಲು ಹೇಳು ಬಿಟ್ಟು ತಮ್ಮನ್ನು ಮೊದಲು ಹೇಳ್ತೇವೆ ಹಿರಣ್ಯಾಪ ಅಲ್ಲಿ ರಾವಣ ಕುಂಭ ಹರಳ ಅಣ್ಣ ರಾವಣ ಶಿಶುಪಾಲ ಅಣ್ಣ ಶಿಶುಪಾಲ ಇಲ್ಲಿ ಮಾತ್ರ ಹಿರಣ್ಯಾಕ್ಷ ಹಿರಣ್ಯ ಕಶಿಪು ಅಂತ ಹೇಳುವುದೇನೆಂದ್ರೆ ಅದಕ್ಕೊಂದು ಕಾರಣ ಉಂಟು ಏನು ನಾವು ಅಣ್ಣನೂ ತಮ್ಮನು ನಮ್ಗೆ ಗೊತ್ತಿಲ್ಲ ಮತ್ತೆ ನಾವು ಮೊದಲು ಹುಟ್ಟಿದವ್ರಿಗೆ ಮೊದಲು ಹೇಳುವುದು ಅಲ್ಲಿ ರಾವಣ ಮೊದಲು ಹುಟ್ಟಿದ್ದು ಅದು ರಾವಣ ಅಂತ ಹೇಳುದು ಆಮೇಲೆ ಈ ಕುಂಭಾಗ ನೋಟಿ ಹಾಗೆ ಅಲ್ಲಿ ಶಿಶು ಭಾಗ ಮೊದಲು ಹುಟ್ಟಿದ್ದು ಅವರ ತಮ್ಮ ಇಲ್ಲಿ ಇಲ್ಲಿ ಕಿರಣ್ಯ ಕಶಿಪ್ಪು ಅಲ್ಲ ಮೊದಲು ಹುಟ್ಟಿದ್ದು ಮತ್ತೆ ಹಿರಣ್ಯಾಶ್ ತಮ್ಮ ಅಂತ ಹೇಳಿದ್ರೆ ಅದರಿಂದ ತಮ್ಮ ಯಾರು ಮೊದಲು ಹುಟ್ಟಿದ್ರು ಅವ್ರು ತಮ್ಮ ಇಲ್ಲಿ ಅವಳಿ ಮಕ್ಕಳು ಇವರು ಅವಳಿ ಮಕ್ಕಳು ಹೋಗಲ್ಲ ಹಿರಣ್ಯಾಶ ಹಿರಣ್ಯ ಕಶಿಪ್ಪು ಯಾವಾಗ ಗರ್ಭದಲ್ಲಿ ಎರಡು ಮಕ್ಕಳು ಒಟ್ಟಿಗೆ ಬೆಳೆದರೆ ಆ ಮೊದಲು ಬೆಳೆದಂತ ಹುಟ್ಟಿದ ಮಗು ಅದು ಮತ್ತೆ ಡೆಲಿವರಿ ಆಗುತ್ತೆ ಮೊದಲು ಡೆಲಿವರಿ ಆಗಬಹುದು ಮತ್ತೆ ಬೆಳೆದು ಅಂದ್ರೆ ಜೂನಿಯರ್ ಮೊದಲು ಡೆಲಿವರಿ ಆಗುತ್ತೆ ಸೀನಿಯರ್ ಮತ್ತೆ ಡೆಲಿವರಿ ಆಗುತ್ತೆ ಅದರಿಂದ ಮೊದಲು ಹುಟ್ಟಿದ ಅವನು ತಮ್ಮ ಹಾಗಾಗಿ ನಾವು ಮೊದಲು ಹುಟ್ಟಿದ ಹಿರಣ್ಯಾಶ ಅವನು ಹೇಳಬೇಕು ಅವ್ನು ಅನ್ನದ ತಮ್ಮ ಅದನ್ನು ನಿಮಗೆ ನಮ್ಗೊತ್ತಿಲ್ಲ ನಮಗೆ ನಮ್ದು ಆಡಳ ಪ್ರಕಾರ ಹುಟ್ಟಿದ ಆಡಳ ಪ್ರಕಾರ ಮೊದಲು ಹುಟ್ಟಿದ ಮಗು ಹಿರಣ್ಯಾಸ ಮತ್ತೆ ಹುಟ್ಟಿದ ಮಗು ಹಿರಣ್ಯ ಹಿರಣ್ಯ ಗಡಿಗು ಅಣ್ಣ ಹಿರಣ್ಯಾಗುತ್ತೆ ತಮ್ಮ ಅದು ನಿಮಗೆ ಕಾಣ ನಮ್ ಗೊತ್ತಿಲ್ಲ ನಾವು ಹುಟ್ಟಿದ ಪ್ರಕಾರಗಳು ಆಯ್ತು ಈ ತಮ್ಮ ಮೊದಲು ಏನ್ ಮಾಡಿದ ಮೊದಲು ಅವನು ಹಿರಣ್ಯಾ ಆಗಿದೆ ರೀತಿಯಾಗಿದ್ದವರು ಅವನಿಗೆ ಒಂದು ಕೆಟ ಏನು ಅಂದ್ರೆ ಭೂಮಿ ನಾಶ ಮಾಡಬೇಕು ಭೂಮಿಯನ್ನು ನಾಶ ಮಾಡಬೇಕು ಅಂತ ಬರೇ ಚಿನ್ನದ ಮೇಲೆ ಕಣ್ಣು ಮಾತ್ರ ಅಲ್ಲ ಅದರಿಂದ ನಾನು ಲೋಕಕಂಟಕನಾಗಿ ಬೆಳೆಯಬೇಕು ಅಂತ ಇಡೀ ಲೋಕವನ್ನು ನನ್ನ ಅಧಿನ ಇಟ್ಕೊಂಡು ಲೋಕವನ್ನು ನಿರ್ಣಾಮವಾಗಿ ನನ್ನ ವಿರುದ್ಧವಾಗಿರುವ ಯಾವತ್ತು ಇರಬೇಕು ಹೀಗೆ ಒಂತಹ ಲೋಕ ಹಾಗಾಗಿ ಆದಿ ರೈತ ರೂಪದಲ್ಲಿ ಇದ್ದಾಗ ಕೂಡ ಒಮ್ಮೆ ಸೃಷ್ಟಿಯ ಪ್ರಾರಂಭದಲ್ಲಿ ಹೀಗಾಗಿ ಬಹಳ ಹಿಂದೆ ಇದನ್ನ ನಮ್ಮ ಪುರಾಣಗಳವರು ಹೇಳ್ತಾರೆ ಆಮೇಲೆ ಬೆರಿಕೌಸ್ಕಿ ಅಂತ ರಷ್ಯನ್ ಸೈಂಟಿಸ್ಟ್ಗಳು ಹೇಳ್ತಾರೆ ಏನು ಅಂದ್ರೆ ಎಂದೋ ಒಂದು ಕಾಲದಲ್ಲಿ ಬಲಹಿತೆ ಭೂಮಿ ನನ್ನ ಕಕ್ಷೆಯಿಂದ ಕಳಚಿಕೊಂಡಿತ್ತು ಈ ವಿಷಯ ನಮ್ಮ ಪುರಾಣಗಳಲ್ಲಿ ಹೇಳ್ತಾರೆ ಆದ್ರೆ ನಾವ್ ನಮ್ಮ ನಮ್ಗೆ ಮಕ್ಕಳಾಗಿದ್ದಾಗ ನಮ್ಮಜ್ಜಿ ಎಂದು ಬೇರೆ ರೀತಿ ಹೇಳಿದ್ದು ಏನು ಹೇಳಿದ್ದು ನಿಮ್ಗೆ ಗೊತ್ತಿದೆ ಭೂಮಿಯನ್ನ ಹೀಗೆ ಚಾಪೆ ಆಗಿ ಮಡಿಸಿ ಭಗವಲ್ಪ ಹೌದು ಲಿನ್ಯಾಶ ಅಂತ ಆವಾಗ ನಮಗೆಲ್ಲ ಚಾಪೆಯಾಗಿ ಭೂಮಿಯನ್ನು ಮಡಿಸುವುದು ಹಾಗೆ ಆ ಪ್ರಶ್ನೆ ಬರಲಿಲ್ಲ ಯಾಕಂದ್ರೆ ಅಜ್ಜಿ ಹೇಳಿದ್ರು ನರೇತಿ ಬರೆಯುವ ಪ್ರಶ್ನೆ ಮಾಡಿಲ್ಲ ಜಾಪೆಯಾಗಿ ಮಾಡಿಸಿದ್ ಯಾಕಂದ್ರೆ ಕೇಳಿದವರ ಜೀವ ಹೇಳ ಪ್ರಶ್ನೆ ಕೇಳಬಹುದು ಮತ್ತೆ ಕಥೆ ಸುಮ್ಮನೆ ಕೇಳಿ ಚೆನ್ನಾಗಿ ಕರ್ಕೋಬೇಕು ಭೂಮಿಯನ್ನು ಜಾಪೆಯಾಗಿ ಮಾಡ್ತೀವಿ ಕೊಂಡ್ರೆ ಭಾರಿ ಖುಷಿ ಆಗ್ತಿತ್ತು ಕೇಳಲಿಕ್ಕೆ ಆಹ್ಹಾ ಇಡೀ ಭೂಮಿಯನ್ನು ಖ್ಯಾತಿಯಾಗಿ ಮಾಡ್ತಿದ್ದು ನನ್ನ ಮಕ್ಕಳ ಕಳಿಸ್ಕೊಳ್ಳೋದು ಅಲ್ಲಿ ಯೋಚನೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಿತ್ತು ಹಾಗೆ ಆ ಮಕ್ಕಳಿಗೆ ಕತೆ ಹೇಳಿಕೋದು ದೊಡ್ಡವರು ಮಕ್ಕಳಿಗೆ ಅರ್ಥವಾಗುವ ಭಾಷೆಯಲ್ಲಿ ಕತೆ ಹೇಳಿದ್ದಾರೆ ಮತ್ತೆ ಏನಾಗುತ್ತೆ ಭೂಮಿ ತಂಡ ಕಕ್ಷೆ ಎಂದು ಕಳಿಸಿ ಹೋದ್ರು ಅಷ್ಟೇ ಕಳಿಸಿ ಹೇಳಿ ಹೋಯ್ತು ಕಳಿಸಿದ್ರೆ ಅಲ್ಲೇ ಹೋಗಬಹುದು ನಾಶ ಮತ್ತೆ ಪುಡಿಬಿಡವಾಗಿ ಹೋಗುತ್ತೆ ಯಾವುದಾದ್ರೂ ಎರಡು ಗ್ರಹಗಳು ಒಂದಕ್ಕೊಂದು ಢಿಕ್ಕಿಯಾಗಿ ಕಕ್ಷೆಯಲ್ಲಿ ಇದ್ದಾನೆ ಕಕ್ಷೆ ತಪ್ಪಿತಂದ್ರೆ ಅದು ಒಂದಕ್ಕೊಂದು ಢಿಕ್ಕಿಯಾಗಿ ನಾಮಾವಶೇತವಾಗಿ ಹೋಗ್ತದೆ ಭೂಮಿ ಎನ್ನುವಂತಹ ಮುಸ್ಲಯ ತೆರೆಯಲಿಲ್ಲ ಇಲ್ಲ ಇದು ಲಕ್ಷ ಲಕ್ಷ ವರ್ಷಗಳ ಹಿಂದೆ ಒಮ್ಮೆ ತನ್ನ ಕಕ್ಷೆಯಿಂದ ಕಳಿಸಿಕೊಂಡಿತು ಕಳಿಸಿಕೊಂಡು ಅದು ನಾಶವಾಗಿ ಹೋಗ್ತಿತ್ತು ಆಗ ವಿಜ್ಞಾನಿಗಳು ಹೇಳ್ತಾರೆ ವೆಲಿಪೋಸ್ಗೆ ಹೇಳ್ತಾರೆ ಕಳಿಸಿಕೊಂಡಿತು ಮತ್ತೆ ಯಾಕೆ ಏನು ಬರುತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಕಕ್ಷೆಯಲ್ಲಿ ಒಂದು ಗೊತ್ತಿತ್ತು ಇಷ್ಟು ವಿಜ್ಞಾನಿಗಳೇ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ ಬೇರೆ ಯಾರು ಹೇಳ್ತಾರೆ ಭೂಮಿ ಕಕ್ಷೆಯಿಂದ ಕಳಿಸಿತು ಅದು ಕಳಿಸಿದ ಕಾರಣ ಯಾರು ಗೊತ್ತ ಹಿರಣ್ಯ ಹಿರಣ್ಯಾಕ್ಷ ಭೂಮಿ ಕಕ್ಷೆಯಲ್ಲಿ ಕೂತಿತು ಯಾಕೆ ಗೊತ್ತಾಗ ಭಗವತ್ ಹೊರಹರಿದು ನಿಲ್ಲೇ ಇದ್ದ ಕಳಿಸಿದ್ದು ಬಂದದ್ದು ವಿಜ್ಞಾನವೂ ಹೇಳುತ್ತೆ ಅದು ಪುನಃ ಯಾಕೆ ಬಂತಂದ್ರೆ ವಿಜ್ಞಾನಿಗಳಿಗೆ ಗೊತ್ತಿಲ್ಲ ಅದು ಭಗವತ್ ಶಕ್ತಿ ಅದನ್ನು ಕಕ್ಷೆಯಲ್ಲಿ ಕಕ್ಷೆಯಿಂದ ಕಳಿಸುವಂತೆ ಮಾಡಿದ್ದು ದುಡ್ಡ ಶಕ್ತಿ ಅದು ಕಕ್ಷೆಯಲ್ಲಿ ನಿಲ್ಲುವಂತೆ ಮಾಡಿದ್ದು ಭಗವತ್ ಶಕ್ತಿ ಅಂತ ನಮ್ಮ ಪುರಾಣ ಕಾರಣ ಇದು ವಿಜ್ಞಾನಕ್ಕೆ ಗೊತ್ತಾಗುವ ಸಂಬಂಧ ಅಲ್ಲ ಅದನ್ನು ಕಳಿಸಿದ್ದು ವಿಜ್ಞಾನಕ್ಕೂ ಗೊತ್ತಾಗುತ್ತೆ ವಿಜ್ಞಾನಿಗಳು ಹೋಗಿದ್ದಾರೆ ವೆರಕೋರ್ಸ್ತಿ ಅಂತ ಐನ್ಸ್ಟೈನ್ ಹೆಚ್ಚಿಕೊಂಡಂತಹ ವಿಜ್ಞಾನಿ ಸರಿ ಆಯ್ತು ಹಾಗೆ ಕಕ್ಷೆಯಿಂದ ಕಳಿಸಿದಾಗ ಭಗವಂತನನ್ನ ಪ್ರಾರ್ಥನೆ ಮಾಡಿದಂತೆ ಚತುರ್ಮುಖ ಭಗವಂತ ವರಾಹ ರೂಪದಿಂದ ಅದೇನು ವರಹ ರೂಪದಿಂದ ಬಂದೇನು ನಾವ್ ಯಾರು ಕೇಳಿದ್ರೆ ಅವನು ಖುಷಿ ಅವರು ವರಹ ರೂಪದಿಂದ ಬಂದ ಮಂತೆ ಕಕ್ಷೆ ಹೇಗಿರ್ಬೇಕು ಅಂತ ನಾವು ಹೇಳಿ ಬರ್ಬೇಕು ಅವನು ಅವನು ಜ್ಞಾನಿಗಳು ಧ್ಯಾನ ಮಾಡಿದ್ರು ಆಗ ಅವರಿಗೆ ತಂಡ ರೂಪ ವರಹ ಓ ಭಗವಂತ ವರಾಹ ರೂಪದಿಂದ ಬಂದ ಸರಿ ಭೂಮಿಯನ್ನು ಅದರಿಲ್ಲಿಸಿದ ಆಗ ವರಾಹ ರೂಪದಿಂದ ಬಂದಾಗ ತಗದಂತೆ ಈ ಹಿರಣ್ಯ ಕಟ್ಟಾಕ್ಷ ಯಾಕಂದ್ರೆ ಭೂಮಿ ಹಾಕಬೇಕು ಯಾಕಬೇಕು ಈ ಇನ್ನು ದೇವತೆಗಳಿಗೆ ದರ್ಶನ ಮಾಡ್ತಾ ಇದ್ದಾರೆ ದೇವತೆಗೆ ದರ್ಶನ ಮಾಡಿ ಹಾಳಿದ್ರು ಭೂಮಿ ನಾಶವಾಗಿ ಹೋಗಲಿ ಎಂದು ಕಲಿಯಲಿಕ್ಕೆ ಬಂದ ಹಿರಣ್ಯಾಶ ಆಗ ಭಗವಂತ ವರಾಹ ರೂಪದಿಂದ ಮುದಾಲು ಇನ್ನು ಈ ವರಹ ಎಣ್ಣೆ ಅಕ್ಷ ಅಲ್ಲ ಈ ಹಿರಣ್ಯಾಕ್ಷಣೆ ಕುಟ್ಟು ಹಿಂಚೆ ಸ್ವಾಯಂಭೂ ಮನ್ಮಂತರದಲ್ಲಿ ಆ ವರಾಹ ನನ್ನ ಮುಷ್ಠಿಯಿಂದ ಹೊಡೆದುಕೊಂಡಿತ್ತು ಸರಿ ಸತ ಆಮೇಲೆ ಮತ್ತೆ ವೈವಸ್ವದ ಮನ್ವಂತರದಲ್ಲಿ ಅತಿಥಿ ಕಕ್ಷೇಪಾಯಿ ಕೊಟ್ಟಿದ್ದ ಆವಾಗ ಬುದ್ಧಿಯಲ್ಲಿ ಭೂಮಿಯಿಂದ ಕಕ್ಷೆಯಿಂದ ಕಳಿಸಬೇಕು ಎರಡನೇ ಬಾರಿ ಭೂಮಿಯಿಂದ ಕಕ್ಷೆಯಿಂದ ಕಳಿಸುತ್ತೆ ಮೇಡಮ್ ವೈವಸೂಧನ ಇದನ್ನು ಹೇಳ್ತಾರೆ ಬಾ ಆರ ಎರಡು ಸರತಿ ಭೂಮಿ ತನ್ನ ಕಕ್ಷೆಯಿಂದ ಕಳಿಸಿಕೊಂಡಿತ್ತು ಆಮೇಲೆ ಅವರು ಅದಕ್ಕೆ ಒಂದು ರೀಸನ್ ಹೇಳ್ತಾರೆ ಆ ಕಳಿಸಿಕೊಂಡು ಗಮಕ ಏನ್ ಗೊತ್ತಾ ನಮಗೆಲ್ಲ ಆಶ್ಚರ್ಯವಾಗುವ ಸಂಗತಿ ಹೇಳ್ತಾರೆ ಅವರು ನಾವು ಇವತ್ತು ನಮ್ಮ ಇಡೀ ಜೀವನ ಪೆಟ್ರೋಲ್ ನ ಮೇಲೆ ನಿಂತಿದೆ ಓಡಾಡ್ಬೇಕಾದ್ರೆ ಬೆಟ್ರೋಲ್ ಸ್ಕೂಟರ್ ಹೋಗಬೇಕಾದ್ರೆ ಬೆಟ್ರೋಲ್ ಬಸ್ ಹೋಗಬೇಕಾದ್ರೆ ಬೆಟ್ರೋಲ್ ಕಾರ್ ಹೋಗಬೇಕಾದ್ರೆ ಬೆಟ್ರೋಲ್ ಪ್ಲೇನ್ ಹೋಗಬೇಕಾದ್ರೆ ಬೆಟ್ರೋಲ್ ಎಲ್ಲದಕ್ಕೂ ಪೆಟ್ರೋಲ್ ನೀಡದೆ ಪೆಟ್ರೋಲ್ ಏನು ಪ್ರಾಡಕ್ಟರ್ ಬದುಕೇ ಇಲ್ಲ ಇಲ್ಲಾದ್ರೆ ಗ್ಯಾಸ್ ಎಲ್ಲ ಇಡೀ ಜೀವನವೇ ಪೆಟ್ರೋಲ್ ಭಯವಾಗಿದೆ ನಮಗೆ ಅವಾಗೇನು ಹೇಳ್ತಾರೆ ಗೊತ್ತಾ ವೆಲೆಕೌಸ್ಕಿ ಇದನ್ನು ಪೆಟ್ರೋಲೇನಿಲ್ಲ ನೆಲದ ಈಗ ಸಿಗುತ್ತೆ ಆರಲ್ಲಿ ಅಗಲುಗು ನೀರು ಸಿಗಲ್ಲ ಪೆಟ್ರೋಲ್ ಸಿಗುತ್ತಲ್ಲ ಅದೇ ಪೆಟ್ರೋಲೇ ಅಲ್ಲದೆ ಭೂಮಿಯನ್ನು ಪೆಟ್ರೋಲಿಯಂ ಪರಾಟು ಸಂಗತಿಯೇ ಈ ನೆಲದಲ್ಲ ಮತ್ತೆ ಈ ಭೂಮಿ ಕಕ್ಷೆಯಿಂದ ಕಳಿಸಿಕೊಂಡ ಅಲ್ಲೋರ ಏನೊಂದು ಒಳ್ಳೆಯ ವೀಕ್ಷಿಪ್ತ ಸ್ಥಿತಿಯಲ್ಲಿ ಯಾವುದೋ ಒಂದು ದೊಡ್ಡ ದುರಂತ ಸಂಭವಿಸಿ ಯಾವುದೋ ಒಂದು ಕಾಮೆಂಟ್ ಬಂದು ಈ ಭೂಮಿ ಮೇಲೆ ಬೀಸದೆ ಆ ಕಾಮೆಂಟ್ ಇದ್ದದ್ದು ಪೆಟ್ರೋಲಿಯಂ ಪೊಲಾಟುವುದು ಭೂಮಿಯನ್ನು ಸೇರಿಕೊಂಡಿತು ಒಂದು ವಿಚಿತ್ರವಾದಂತಹ ಭೂ ಈಗ ಹಿರಣ್ಯಾಕ್ಷ ಮತ್ತೆ ಭೂಮಿಯನ್ನು ಕಕ್ಷೆಯಿಂದ ಕಳಿಸುವಂತೆ ಮಾಡುವಂತ ವರಾಹೋಕರ ವರಾಹ ರೂಪದಿಂದ ಬಂದು ದ್ವಿತೀಯ ಕರಣಕಾರನಾದ ಅವನ ಕಿವಿಯ ಮರ್ಮಸ್ಥಾನ ಕಿವಿ ಬದಿಯಲ್ಲಿ ಒಂದು ಮರ್ಮಸ್ಥಾನ ಇದೆ ಅಲ್ಲಿ ಹೊಡೆದು ಬಿಟ್ಟರೆ ಸರಿಯಾದ ತಕ್ಷರ ತೋರ್ತಾರೆ ಆ ಕಿವಿಯ ಮರ್ಮಸ್ಥಾನಕ್ಕೆ ಹೊಡೆದು ಅವನನ್ನು ಸಂಹಾರ ಮಾಡಿ ಹೀಗೆ ಎರಡು ಬಾರಿ ಭಗವಂತ ವರಾಹ ರೂಪದಿಂದ ಬಂದು ಈ ಎರಡು ಬಾರಿ ಹಿರಣ್ಯಾಕ್ಷನನ್ನು ಒಂದೇ ದಿತ್ಯ ಅತಿಥಿ ದಿತ್ಯ ಮಗನಾಗಿ ಹುಟ್ಟಿದ್ದು ಒಂದು ಆದಿ ದೈತನಾಗಿದ್ದಾಗ ವರಾಹ ರೂಪದಿಂದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂಮಿಯನ್ನು ತನ್ನ ಕಕ್ಷೆಯಿಂದ ನಿರ್ವಹಣೆ ಮಾಡಿದ ಭೂಮಿ ನಾಶ ಆಗಲಿಲ್ಲ ಭೂಮಿ ನಾಶ ಭೂಮಿ ನಾಶ ಅಂತ ಹೊರಟು ಅವನೇ ಸತ ವಿಶಾಲಗಳು ಹಿರಣ್ಯ ಕಷ ಸಿಗ್ಬೋದು ನನ್ನ ತಮ್ಮನನ್ನು ಹೊಂದ ಬಿಡುವಾಗ ಅವನ ನಾನು ಬುದ್ಧಿ ಕಲಿಸ್ಬಿಡ್ಬೇಕು ಬುದ್ಧಿ ಕಲಿಸ್ಬಿಡ್ಬೇಕು ಅಂತ ಏನ್ ಮಾಡಿದ ಅವನಿಗೆ ದಿಗ್ವಿಜಯ ಅವನು ಬಂದು ತಪಸ್ಸು ಮಾಡಿ ಹೊರ ಪಡೆದಿದ್ದ ಹಿರಣ್ಣ ತಪಸ್ಸು ಮಾಡಿ ಹೊರ ಏನ್ ವರ ನೋಡಿ ಕೆಲವೊಮ್ಮೆ ಮನುಷ್ಯರಿಗೆ ಎಷ್ಟು ಬುದ್ಧಿ ಇದ್ರು ಕೂಡ ಆಯದಕ್ಕಾಗಿ ಬುದ್ಧಿ ಕೈಗೊಡುತ್ತೆ ಅವನ ವರ ಏನ್ ಹೇಳಿ ಬರ್ತೊಂಡ ನನ್ನನ್ನು ಯಾವ ಆಯುಧವು ಕಲಬಾರದು ದೇವತೆಗಳು ಕಲ್ಬಾರ್ದು ಮನುಷ್ಯರು ಕೊಲ್ಲಬಾರದು ಪ್ರಾಣಿಗಳು ಕೊಲ್ಲಬಾರದು ಹಗಲು ಕೊಲ್ಲಬಾರದು ರಾತ್ರಿ ಕೊಲ್ಲಬಾರದು ಒಳಗೆ ಕೊಲ್ಲಬಾರದು ಹೊರಗೆ ಕೊಲ್ಲಬಾರದು ಒಟ್ಟು ಯಾವ ಭಗವಂತನ ಈ ಪ್ರಪಂಚದ ಸೃಷ್ಟಿಯಲ್ಲಿ ನಿರ್ಮಾಣಗೊಂಡ ಯಾವ ಆಯುರ್ವೇದಿಂದಲೂ ನಾನು ಕಾಯಬಾರದು ಸ್ವಲ್ಪ ಬುದ್ಧಿ ಕಲ್ಪಿಸಿ ಮಾಡಿದ್ರೆ ಈಗ ನಾವೇ ಹಿರ್ಯಾಗಿದ್ದರೆ ಬೇರೆ ಸರಿ ಹುಡುಗಿರ ಕಾಣುತ್ತೆ ಈಗ ನಾನು ಹಿರಣ್ಯ ಕೆಟ್ಟು ಆಗಿದ್ರೆ ಹೀಗೆ ಕೇಳಿ ಎಷ್ಟ ರೀತಿಯಾಗಿ ಏನೊಂದು ವರದಂತೆ ನಾನು ಕಾಯಬಾರದು ನಾನು ಸಾಯ್ಬಾರಿತಾ ಹೌದು ನೀವು ನಾವು ಯಾರಾದ ಗುಂಡಿಗೆ ಆಗಲಿಲ್ಲಲ್ಲ ನಾವು ಅಪ್ನಿ ಅಷ್ಟು ಹೊಡೆಯಿಲ್ಲ ಏನು ಹೊಡ್ದು ಹಿರೇಣ್ಯ ತಲೆ ಹೊಡೆಯಿಲ್ಲ ಕೆಲವ್ ಆಗುತ್ತೆ ಆಯತ ಕಾಲದಲ್ಲಿ ದೇವರು ವೈದ್ಯರಿಂದ ಪ್ರೇರಣೆ ಮಾಡಿಬಿಡ್ತಾರೆ ಅವನ ಸೋಲುವಂತಹ ಒಂದು ಚೆಕ್ ಮಹಿಳೆಯರುವಂತೆ ಅದು ವಿಧಿಯ ವಿಳಾಸ ಅದು ಎಷ್ಟು ಕೇಳಿದೆ ಯಾವ ಸರಿ ಹೊರಬಾರದು ಆಮೇಲೆ ಎಲ್ಲ ಭೂಮಿಯಿಂದ ನಾಶ ಮಾಡುವುದಾಗಲಿಲ್ಲ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಜ್ಜನರನ್ನ ನಾಶ ಮಾಡಬೇಕು ಅವನ ಆಜ್ಞಾನ ಹೊರಡಿಸಿದ್ರು ಎಲ್ಲಿ ಯಜ್ಞೆಯಾಗದಾಗುತ್ತೆ ಅಲ್ಲಿ ಅಡ್ಡಿ ಬಿಡಿಸಿ ಆ ಬೆಂಕಿಯನ್ನು ನಂದಿಸಿ ಬಿಡಿ ನೀರು ಹಾಕಿ ಇದನ್ನು ನೆತ್ತರ ಸುರಿಸಿಬಿಡಿ ಆ ಬೆಂಕಿ ಅಪವಿತ್ರಾಗಿ ಹೋಗಿ ಎಲ್ಲಿ ವೇದಾಧ್ಯ ನಡೆಯುತ್ತೆ ಅಂತ ಮನೆಗಳಿಗೆ ಬೆಂಕಿ ಕೊಟ್ಟುಬಿಡಿ ಯಜ್ಞಯಾಗ ವೇದಾಧ್ಯನ ಏನು ನಡಿಬಾರದು ದೇವತೆಗಳನ್ನೆಲ್ಲ ಯುದ್ದದಲ್ಲಿ ಸೋಲಿಸಿ ಬಿಡ ದೇವತೆಗಳು ಸೋತರು ಲೋಕದಲ್ಲಿ ಯಾವುದೇ ಯಜ್ಞಯಾಗದಲು ವೇದಾಧ್ಯ ಯಾವುದೂ ನಡಿ ಹಂಗಿಲ್ಲ ಅವನ ಆದೇಶ ಬಿಟ್ಟು ನೀನು ಈ ತರದ ಒಂದು ಧೂರ್ತ ತನ ಬಳಸಿಕೊಂಡ ಅವನಿಗೆ ಒಬ್ಬ ಮಗ ಒಬ್ಬ ಅಲ್ಲ ಮಕ್ಕಳು ಮೂರಾರ್ಯ ತುಂಬಾ ವಿಶಿಷ್ಟನಾದ ನಮ್ಮ ಕಥಾ ಪ್ರಹ್ಲಾದ ಪ್ರಹ್ಲಾದನನ್ನ ಗುರುಕುಲಕ್ಕೆ ಕಳಿಸ್ತಾರೆ ಗುರುಕುಲಕ್ಕೆ ಕಳಿಸುವಾಗ ಏನು ಗೊತ್ತುಂಟ ನಮ್ಮ ಶಾಲೆ ಡ್ಯಾಕ್ ಶುಡ್ಡಿ ಸೆಕ್ಯುಲರ್ ಎಜುಕೇಶನ್ ಅಂತ ಒಂದು ಧರ್ಮದ ಹೊರಟ ನಮ್ಮ ಶಾಲೆ ಏನಿರಬೇಕು ಸೆಕ್ಯುಲರ್ ಎಜುಕೇಶನ್ ಇರಬೇಕು ಅಂದ್ರೆ ನೋ ರಿಲಿಜಿಯಸ್ ಎಜುಕೇಶನ್ ಶುಡ್ ಬಿ ಕಮ್ ಧರ್ಮದ ವಿಷಯ ಹೇಳಬಾರದು ದೇವರ ವಿಷಯ ಶಾಲೆಯಲ್ಲಿ ಬಾಯಿ ತೆಗೀಬಾರದು ಯಾರು ಸೊ ಎಜುಕೇಶನ್ ಸ್ಟೀಕ್ಲಿ ಸೆಕ್ಯುಲರ್ ನಮ್ಮ ಸರ್ಕಾರಗಳಿಗೆ ಹೆಣ್ಣು ಲಕ್ಷಗಳಿಗೆ ಸ್ಕೂಟಿ ಅವನಿಂದ ಇವರು ಮತ್ತೆ ನೇರ ಅವನಂತರ ಇವೇ ಕಾನೂನು ತಂದವರು ತನಗೆ ಮಕ್ಕಳಿಗೆ ಧರ್ಮದ ವಿಷಯ ಹೇಳಬಾರದು ದೇವರ ವಿಷಯ ಹೇಳಬಹುದು ಕಾನೂನು ಮಾಡಿಟ್ಟ ಹಿರಣ್ಯ ವಿಷಯಕ್ಕೆ ಆಯ್ತು ಕಾನೂನು ಧರ್ಮ ದೇವರು ಎರಡು ವಿಷಯ ಶಾಲೆಯಲ್ಲಿ ಬಾಯಿ ತಪ್ಪ ಕೂಡ ಹೇಳಬಾರದು ಈ ಪಾಠ ಸಂಬಳ ಛಂಡ ಮತ್ತು ಮರಕ ಅಂತ ಅವರಿಗೆ ಸರಿ ಇವನು ಪಾಠ ಹೇಳಿದರು ಷಂಡ ಪ್ಲಸ್ ಮರಕ ಅವನು ಒಟ್ಟಿಗೆ ಹೇಳುವಾಗ ಚಂಡ ಮರಕ ಅಂತ ವಿಶ್ವ ಪ್ಲಸ್ ಮಿತ್ರ ವಿಶ್ವಾಭಿಪ್ರಾಯ ಇಬ್ರು ಶುಕ್ರಾಚಾರ್ಯ ಮಕ್ಕಳು ಒಬ್ಬ ಚಂಡ ಒಬ್ಬ ಮರಕ ಸಂಸ್ಕೃತದಲ್ಲಿ ನೀವು ತಿಳ್ಕೊಂಡಷ್ಟು ಕೆಟ್ಟ ಅರ್ಥ ಇಲ್ಲ ಇರುತ್ತೆ ಕನ್ನಡದಲ್ಲಿ ಛಂಡ ಅಂದ್ರುಗಳು ಏನೋ ವಿಚಿತ್ರವಾದಂತಹ ಇವನು ಈ ಏನ್ ಕಥೆ ಅಲ್ಲ ಅವನಿಗೆ ಷಡಿ ಹಿಂಸಾ ಗತಿಯೋಹ ಅಂತ ಧಾತು ಇರೋದು ಏನಂದ್ರೆ ಚಂಡ ಅನ್ನೋದಕ್ಕೆ ಎರಡು ಅರ್ಥ ಆಗುತ್ತೆ ಸಂಸ್ಕೃತ ಬಂದು ತುಂಬಾ ತೊಂದರೆ ಕೊಡುವ ಅಂತ ಅಲ್ಲಿ ತೊಂದರೆ ಕೊಡುವ ಮನುಷ್ಯ ಮನುಷ್ಯ ಅಥವಾ ಅಲೆಮಾರಿ ಅಥವಾ ಒಳ್ಳೆಯ ವಿದ್ವಾಂಸ ಈ ಮೂರು ಅರ್ಥವಾಗುತ್ತೆ ಚಂಡ ಅಂದ್ರೆ ನಾಲೆಜಬಲ್ ಅದು ಒಳ್ಳೆ ತಿಳ್ಕೊಂಡವ್ ಗುರು ಅಲೆಯುವ ಸ್ವಲ್ಪ ಕಾದ್ರೆ ಎಲ್ಲ ಸೇರಿದ್ರೆ ಚಂಡ ಅದನ್ನ ಏನು ಹಾಗೆ ಮರ್ಕೊಂಡು ಹೋದಕ್ಕೂ ಅದರ ಎಥಿಕಲ್ ಮೀನಿಂಗ್ ಅಲ್ಲಿ ಕೆಟ್ಟದ ಅರ್ಥ ಏನೂ ಇಲ್ಲ ಅದು ಅದು ಎಲ್ಲವೂ ಜ್ಞಾನವಾರ್ಚಕ ಶಬ್ದಗಳು ಈ ದೂರುಗಳ ತೆರವುಗಳು ಅವರು ಸಂಬಳ ಕೋರ್ಸಿಲ್ಲ ಜಿಬು ಜಿಯವರು ಅವರು ಎದು ನಿಲ್ಲುವ ತಾಕತ್ತಿಲ್ಲ ಹಿರಣ್ಯ ಎದು ನಿಂತು ಅದೇ ಲಾಗಲ್ಲ ಶಕ್ತಿ ಆಗಿದೆ ಒಪ್ಪು ಪಾಠ ಕಳಿಸ್ತಾರೆ ಆಮೇಲೆ ಸ್ವಲ್ಪ ದಿವಸ ಆಗಿದೆ ಇನ್ನೇನು ಹಿರಣ್ಯ ದಕ್ಷ ನಾಲ್ಕು ಮೂರು ವರ್ಷಕ್ಕೆ ಶಾಲೆ ಕಳಿಸಿದ್ದಾನೆ ನಾಕು ವರ್ಷಕ್ಕೆ ಕಳಿಸಿದ್ಕೊಳ್ಳಿ ತಮ್ಮ ನಾವು ಹಿಂದೆ ಮಕ್ಕಳಿಂದ ನಾಲ್ಕು ವರ್ಷಕ್ಕೆ ಅಕ್ಷರ ಮೂರು ವರ್ಷಕ್ಕೆ ಅಕ್ಷರಾಭ್ಯಾಸ ಮಾಡಿ ದೇವರಿದ್ರು ಹೋಗಿ ಅಲ್ಲಿ ಅಕ್ಷರ ಆಮೇಲೆ ಸ್ತೋತ್ರ ಪಾಠ ಎಲ್ಲ ಕಳಿಸಿದ್ರು ನಾಲ್ಕನೇ ವರ್ಷಕ್ಕೆಲ್ಲ ಸುಮಾರು ಪಾಠ ಅಂತಿತ್ತು ನನಗೆ ನನ್ನ ನಾಲ್ಕನೇ ವಯಸ್ಸಿನಲ್ಲಿ ವಿಷ್ಣು ಸಹಸ್ರ ಪೂರ್ತಿ ಬಾಯಿ ಪಾಠ ಬರ್ತಿತ್ತು ಅಷ್ಟು ಕಳಿಸಿದ್ರು ನಮ್ಮ ಹಿರಿಯ ಹಾಗೆ ಮೂರು ನಾಲ್ಕು ವರ್ಷ ಕಳಿಸಿದ್ರು ಇವರು ಹೃದಯ ನಾಲ್ಕು ವರ್ಷ ಅಡಿ ಸೇರಿಸಿದ್ದಾರೆ ಸ್ವಲ್ಪ ಹೊತ್ತು ಶಾಲೆಗಳು ಕರ್ಬೋದು ಬನ್ನಿ ಅಂತ ಹೃದಯ ಕಲಿಸ್ತಾ ಎಲ್ಲ ನೀವು ಹೇಳಿ ಹಾಗೆ ಕಲಿಸ್ತಾ ಇದೀವಿ ಕರ್ಕೊಂಡು ಬನ್ನಿ ಬಂತು ಹುಡುಗರ ಬಂದು ಶೆಂಡಾ ಮರಕರು ಬಂತ ಬಹಳ ಪ್ರೀತಿಯಿಂದ ಮಗುವನ್ನ ನಮಸ್ಕಾರ ಮಾಡ್ತಾನೆ ಬರ್ಲಾದ ಏನಪ್ಪಾ ಹೇಗಿದ್ದೀಯಾ ಅಂತ ಮಗುವನ್ನ ಮುದ್ದಿಸಿ ಗೊಡೆ ಮೇಲೆ ಇಟ್ಕೊಳ್ತಾನೆ ಅಪ್ಪನಿಗೆ ಮಗ ಅನ್ನೋ ಪ್ರೀತಿ ಇರುತ್ತೆ ಅದೇನು ಲೋಕಕಂಠ ಹಾಗೆ ಮೇಲೆ ಪ್ರೀತಿಯಲ್ಲಿ ಹೋಗಿ ಗೊಡೆ ಮೇಲೆ ಇಟ್ಕೊಂಡ ಮುದ್ದಿಸಿದ ಏನ್ ಮಗು ಶಾಲೆಯಲ್ಲಿ ಕಲಿತಾ ಇದೆಯಾ ನೋಪ ಚೆನ್ನಾಗಿ ಕಲಿತಾ ಇದೆಯಾ ಏನು ಕಲ್ತಿದ್ದಿ ಶಾಲೆಯಲ್ಲಿ ಶಾಲೆಯಲ್ಲಿ ಕಲ್ತದ್ದಿ ಏನಾದ್ರು ಅಂತ ಹೇಳಿ ನೋಡೋಣ ಬಹಳ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾಡುಸೈವನ ಅರ್ಚನಂ ಮಂಗಲಂ ದಾಸ್ಯಂ ಸಖ್ಯ ಆತ್ಮ ನಿವೇದನಂ ಭಕ್ತಿ ನೋಡ ದೇವರನ್ನು ಭಕ್ತಿ ಮಾಡಬೇಕು ಎಷ್ಟು ಬಗೆ ಒಂಬತ್ತು ಬಗೆಯ ಭಕ್ತಿ ಏನದು ಒಂದು ಶ್ರವಣಂ ಭಗವಂತನ ಹಿರಿಮೆಯ ಬಗೆ ಬಲ್ಲವರಿಂದ ಕೇಳಿ ತಿಳಿಯುವುದು ಮೊದಲನೇ ಸ್ತೇಜು ಭಕ್ತಿ ಆಮೇಲೆ ಕೀರ್ತನಂ ನಾನು ಕೇಳಿದ್ದನ್ನ ಇನ್ನೊಬ್ಬರಿಗೆ ಹೇಳುವುದು ಎರಡನೇ ಸೇರಿ ಅಂದ್ರೆ ಎರಡು ಸ್ನೇಗು ಬೇಕಾಗಿಲ್ಲ ಒಂದೇ ಸ್ಟೇಜು ಆಗುವುದು ಏನದು ಕೇಳುವವರು ಇದ್ದಾಗ ಶ್ರವಣ ಕೇಳುವುದು ಕೇಳುವವರು ಇದ್ದಾಗ ಹೇಳುವುದು ಅದ್ರಿಂದ ಒಂದು ಮುಗಿದ್ರೆ ಬಂದೊಂತರ ನಿರೋರ ನೀ ಕೇಳೋರು ಇದ್ದಾಗ ಹೇಳಿ ಕೇಳೋರು ಇದ್ದಾಗ ಕೇಳ್ರಿ ಶ್ರವಣ ಹಾಕಿರ್ತಾರೆ ಎರಡಾಯ್ತಾ ಕೇಳೋರು ಇಲ್ಲ ಕೇಳೋರಿಲ್ಲ ಮುಳುಗು ಸ್ಮರಣಕ್ಕೆ ನೀವು ಸ್ಮರಣೆ ಮಾಡಿರಿ ಕೇಳೋರಿಲ್ಲ ಬೇಡ ಕೇಳೋದು ಕೇಳೋರಿಲ್ಲ ಬೇಡ ಹೇಳುದು ಹೇಳ್ಕೊಳ್ರಿ ನೀನೇ ಒಳಗಿನಿಂದ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಂಡು ಸಂತೋಷ ಶ್ರವಣಂ ಚಿಂತನಂ ವಿಷ್ಣೋಹ ಸ್ಮರಣ ಭಗವಂತನ ನೆನಪು ನಿರಂತರ ಒಳಗಿನಿಂದ ಸ್ಮರಣೆ ನಡೀಲಿ ಅಂದರೆ ಪಾದ ಸೇವನಂ ದೇವನು ಪಾದ ಸೇವೆ ಮಾಡೋದು ಅದನ್ನ ನಾವ್ ದೇವ್ ಅಡ್ರೆಸ್ ಹೇಳಿದ್ರಿ ಹೋಗ್ತೇವೆ ಕೆಲಸ ಮಾಡ್ರಿ ಎಲ್ಲಿ ನಾನು ಹೇಳಿ ಮಾರ್ತಿ ಸೇವೆ ಮಾಡ್ಬೇಕು ಅಡ್ರೆಸ್ ಹೇಳಿದ್ರಿ ದೇವರ ಅಡ್ರೆಸ್ ಹೇಳಲಿಕ್ಕೆ ದೇವರು ಸಿಗೋಲರ್ ಆದ್ರೆ ಏನು ಅಂದ್ರೆ ಈ ನಿಮ್ಗೆ ಕತೆ ಗೊತ್ತಲ್ವಾ ದೇವರಿಂದ ಭಾಗತೀ ಕಂದ್ರಿಯು ಸಹಕಾರಿಗಳಂತವ್ರು ಜ್ಞಾನಿಗಳು ಅಂದ್ರೆ ಜ್ಞಾನಿ ಪ್ರಾತ್ನೆಯೋ ದೇವತ ಪ್ರಶ್ನೆ ಬಿಟ್ಟು ಜ್ಞಾನಿಗಳು ಅಂದ್ರೆ ನನಗೆ ನನಗಿಂತ ಹೆಚ್ಚು ಭೀತಿ ನನಗೆ ಭಾರಿ ಪ್ರೀತಿ ಅದರಿಂದ ಯಾರು ಜ್ಞಾನಿಗಳು ಅವರು ಬಾಧಸೇವ ಮಾಡೋದು ಅದೇ ದೇವರ ಶ್ರವಣಂ ಚಿಂತನಂ ವಿಷ್ಣೋ ಸ್ಮರಣಂ ಬಾದಸೇವನ ಅರ್ಚನ ಭಗವಂತನ ಪ್ರತೀಕವನ್ನ ಪೂಜೆ ಯಾವುದು ಜ್ಞಾನಿಗಳು ಭಗವಂತನ ಪ್ರತೀಕ ಪ್ರತಿಮೆಗಳೂ ಭಗವಂತನ ಪ್ರತೀಕ ಅಶ್ವತ್ಥಾದಿ ವೃಕ್ಷಗಳು ಭಗವಂತರ ಪ್ರತೀಕ ಹಸು ಮುಂತಾದ ಪ್ರಾಣಿಗಳು ಯಾರಿಗೂ ಕೂಡ ಒಂದು ಒಂದು ಗ್ರೂಪಿನಲ್ಲಿ ವಿಶಿಷ್ಟವಾದರೂ ಭಗವಂತರ ಪ್ರತೀಕ ಮರಗಳಲ್ಲಿ ಅಸಾಧಾರಣವಾದ ಕ್ವಾಲಿಟಿ ಅಸಾಧಾರಣವಾದ ಆಕ್ಸಿಜನ್ ಸಪ್ಲೈ ಮಾಡತಕ್ಕಂಥ ಮರ ಹೈಯೆಸ್ಟ್ ಆಕ್ಸಿಜನ್ ಕ್ರಿಯೇಟ್ ಮಾಡತಕ್ಕಂಥ ಮರ ಅದರಿಂದ ಅಶ್ವತ್ಥ ಮರ ನಮ್ಮ ಸನ್ನಿಧಾನಂದ ಯಾಕೆಂದರೆ ನಮಗೆ ಆಕ್ಸಿಜನ್ ಕೊಡುವ ಮರಗಳು ಆದರೆ ಅಶ್ವತ್ಥದಷ್ಟು ಹೈಯೆಸ್ಟ್ ಆಕ್ಸಿಜನ್ ಯಾವ ಕೊಡುವಲ್ಲ ಅದರಿಂದ ಮರಗಳಲ್ಲಿ ಅಶ್ವತ್ಥ ಹಸುಗಳಲ್ಲಿ ಹಸು ಪ್ರಾಣಿಗಳಲ್ಲಿ ಹಸು ಹಸುಗಳನ್ನು ಪೂಜೆ ಮಾಡು ಯಾಕೆಂದರೆ ಕೃಷ್ಣ ಪ್ರಾರಂಭ ಮಾಡುತ್ತಿಲ್ಲ ಮನೋದು ಗೋಪಾಲಕೃಷ್ಣನೇ ಗೋಪೂಜೆಯನ್ನು ಈ ದೇಶದಲ್ಲಿ ಪ್ರಾರಂಭ ಮಾಡಿದ ಅದ್ರ ಮುಂಚೆ ಈಗಿಲ್ಲ ಗೋಪೂಜೆ ಮಾಡಲಿಕ್ಕೆ ಆಚರಣೆಯಿಂದ ಅಲ್ಪ ಪ್ರಾಣಿಗಳೇ ಗೋಪಾಲಕೃಷ್ಣ ಸರಿ ಯಾಕೆ ಗೋಗಳಲ್ಲಿ ಪೂಜೆ ಇದ್ರೆ ಸ್ವಲ್ಪ ಯೋಚನೆ ಮಾಡಿದ್ವಿ ಬೇರೆ ಯಾವ ಪ್ರಾಣಿಗಳಿಗೆ ಗೋವಿಗಿಂತ ವೈಶಿಷ್ಟ್ಯ ಪ್ರಾಣಿ ಯಾವುದು ಏನು ವಿಶೇಷ ಗೋವು ನೋಡಿ ಯಾವುದೇ ಆದ ಪ್ರಾಣಿ ಮನುಷ್ಯನಿಂದ ಹಿಡಿದು ಸಮಸ್ತ ಪ್ರಾಣಿಯಲ್ಲೂ ಕೆಲವು ಬೇಕಾದ್ರೂ ಕೆಲವು ಬೇರೆವಾದಿದೆ ಅದು ಬೇರೆವಾದದ್ದು ವರ್ಗವೇ ಅದು ಗ್ರಾಹಿ ಅಲ್ಲೇ ಅಲ್ಲ ಆದ್ರೆ ಎಲ್ಲ ಪ್ರಾಣಿಗಳಲ್ಲಿ ವರ್ಜ್ಯವಾದದ್ದಿದೆ ಅದು ದನದಲ್ಲಿ ಬೇರವಾದ ವಸ್ತು ಈ ಪ್ರಪಂಚದಲ್ಲಿ ಕನಿಷ್ಠ ಎರಡದು ಮರಮೂತ್ರ ವರ್ಜ್ಯ ದನದ ಒಂದು ಕೂಡ ಶಗಣಿ ಪಂಚವಾಗುತ್ತ ಹಾಕಿಬಿಡ್ತೇವೆ ನಾವು ಮನೆಯ ಶುದ್ಧ ಆಗಬೇಕಾದ್ರೆ ಶಗಣಿ ಹಾಕಬೇಕು ಬೇರೆ ಪ್ರಾಣಿಗಳ ಶೆಗಣಿ ಅಥವಾ ಹಾಕಿಬಿಟ್ರೆ ಮಲಗಿ ಮತ ಓಡಾಡಬೇಕಾದ್ರೆ ತೀರ್ಣ ಹಾಕಿ ಕೊಡಿಬೇಕು ಆದ್ರೆ ದನದ ಸೆಣಿ ಹಾಕಿದ್ರೆ ಶುದ್ಧ ಪ್ರಪಂಚದಲ್ಲಿ ಇಲ್ಲಿ ಯಾವ ಪ್ರಾಣಿಯ ಮಲಮೂತ್ರವೂ ಪರಿಶುದ್ಧವಾದದ್ದಿಲ್ಲ ಅಸಂತ್ಯ ಆದರೆ ದನದ ಮಲಮೂತ್ರ ಕೂಡ ಶುದ್ಧ ಯಾಕೆಯೇ ಅದು ಭಗವಂತನ ವಿಶೇಷ ಸನ್ನಿಧಾನದ ಕಾರಣ ಅದನ್ನ ಇದನ್ನೇ ಅಕ್ಷರಂ ಯಾವುದರಲ್ಲಿ ಗುಂಪಿನಲ್ಲಿ ಒಂದು ವಿಶಿಷ್ಟತೆ ಇದೆ ಅದು ಭಗವಂತನ ಸನ್ನಿಧಾನ ಇದ್ದದ್ದು ಅದನ್ನು ಪೂಜೆ ಅದರಿಂದ ದನಗಳನ್ನು ಪೂಜೆ ಅಥವಾ ಮರ ಅಶ್ವಥಾದಿ ಮರಗಳನ್ನು ಪೂಜೆ ಮಾಡು ತುಳಸಿಯಿಂದ ಪೂಜೆ ಮಾಡು ಯಾಕೆಂದ್ರೆ ಅದು ರೋಗಹಾರ ಎಂತ ಶುಭರ್ ಕಿಲಾಸಿಸಿದ್ರೆ ಗಾಳಿಯಿಂದ ಬಂದ ತಪ್ಪು ಪರಿಹಾರ ಮಾಡುತ್ತೆ ಆ ವೈಶಿಷ್ಟ್ಯ ಬೇರೆ ಕಡೆಗಳಲ್ಲಿ ಬಂತು ಪೂಜೆ ಮಾಡು ಪ್ರತಿಮೆಗಳನ್ನು ಪೂಜೆ ಮಾಡು ಜ್ಞಾನಿಗಳನ್ನು ಪೂಜೆ ಮಾಡು ಅವರು ಭಗವಂತನ ಮುಖ್ಯ ಪ್ರತಿಮೆ ಅಂದರೆ ಅರ್ಚನಂ ವಂದನಂ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದುಶೈವರಂ ಅರ್ಚನಂ ವಂದನಂ ಅಂದ್ರೆ ಭಗವಂತರ ಪ್ರತೀಕ ಸಿಕ್ಕಾಗುತ್ತಬೇಡ ಅಶ್ವಥ ತುಳಸಿ ಬೆಳಗಾತು ತುಳಸಿ ನಮಸ್ಕಾರ ಮಾಡುವಂತಹ ಸಂಪ್ರದಾಯದಲ್ಲಿ ಬಂದು ಇದೇ ಕಾರಣಕ್ಕೂ ಸರ್ ಬೆಳಗ್ಗೆದ್ದು ನಮಸ್ಕಾರ ಮಾಡ್ತಿದ್ದೆವು ಹುಲಿಸಿ ನಮಸ್ಕಾರ ಮಾಡ್ತಿದ್ದೆವು ಆಮೇಲೆ ಜ್ಞಾನಿಗಳು ಹಿರಿಯರು ಇದನ್ನು ನೋಡಿ ನಮಸ್ಕಾರ ಮಾಡ್ತಿದ್ದೆವು ದೇವರ ಪೀಠದ ಪ್ರತಿಮೆಗೆ ನಮಸ್ಕಾರ ಮಾಡ್ತಿದ್ದೆವು ಇದೆಲ್ಲ ಭಗವಂತನ ಪ್ರತೀಕ ಕಂಡಲೇ ಅಡಬೇಡುವುದು ಆಮೇಲೆ ದಾಖ್ಯ ದೇವರ ದಾಚ್ಯವನ್ನು ದೀಕ್ಷೆ ಕೊಡು ನಮ್ಮಲ್ಲಿ ದಾಸ ಅಂತ ಕರ್ನಾಟಕದಲ್ಲಿ ಹಿತಪರಿಚಿತ ಅದನ್ನು ವಿವರ ಪಡಬೇಕಾಗಿಲ್ಲ ಪುರೋಧರ ದಾಸರು ಕನಕದಾಸರು ಜಗನ್ನಾಥದಾಸರು ಗೋಪಾಲದಾಸರು ವಿಜಯದಾಸರು ಜಗನ್ ಗೋಪಾಲ ದಾಸರು ಜಗನ್ನಾಥದಾಸರು ಮಹಿಪತಿ ದಾಸರು ಎಂತೆಂತಹ ಅನುಭಾವಿಗಳಾಗಿ ಹೋರೂರು ಈ ನಡದಲ್ಲಿ ಅವರು ದೇವರ ದಾಚ್ಯದ ದೀಕ್ಷೆ ಕೊಟ್ಟು ದೇವರ ಹೆಸರು ಹೇಳಿಕೊಂಡು ಎಜೆಗಟ್ಟಿ ಕುಡಿದರು ಕನಕದಾಸ ಪುರಂದ್ರದಾಸರಿಗೆ ಕನಕದಾಸರಿಗೂ ಅಷ್ಟೇ ಅವ್ರಿಗೆ ಪುರಂದ್ರದಾಸರಿಗೆ ಶ್ರೀಮಂತಿಕೆಯಲ್ಲಿ ಎಣೆಯಲ್ಲದಂತಹ ಶ್ರೀಮಂತ ಆ ಕಾಲದ ರಾಜರುಗಳಿಗೆ ಸಾಲ ಶ್ರೀಮಂತ ಕರೆ ಏನಾಯ್ತು ಎಲ್ಲ ಕೈಯಲ್ಲಿ ಎಲ್ಲವನ್ನೂ ಬೇಡ ಆದಂತಲ್ಲಿ ಕಾರಿಗೆ ಗೆಜ್ಜೆ ಗಂಟಿ ದಮ್ಮೂರು ಹಿಡಿದುಕೊಂಡರು ಅಷ್ಟು ವಿರಕ್ತಿ ಬರಲಿ ಕಾರಣ ಹೆಂಡತಿ ಸಂತತಿ ಸಾವಿರದ ದಂಡಿಗೆ ಡೆತ್ತ ಹಿಡಿಸಿ ಹೆಂಡತಿಯಿಂದಾಗಿ ನನಗೆ ಜ್ಞಾನೋದಯ ಆಯಿತು ನನ್ನ ಹೆಂಡತಿಯಂತಹ ಹೆಣ್ಮಕ್ಕಳು ಜಗತ್ತಿನಲ್ಲಿ ಸಾಲಿನಂದಿ ಆದರೆ ಯಾರು ಹೋಗ್ಲಿಕ್ಕಿಲ್ಲ ನಮಗ ಬೇಡಪ್ಪ ಅಂತ ಹೇಳಿದ್ರೆ ನಾವುದಲ್ಲಿ ನೋಡಬೇಕಾಗುತ್ತೆ ನಮಗೆ ಯಾವ ಬೃಂದಾದರೂ ಆಗಲಿಂತ ಹೇಳಿ ಯಾವ ಪಕ್ಕ ಕೊಲಿಲ್ಲ ನಾವು ನಮ್ದು ಹೆಣ್ಣಿಗೆ ಇರ್ತವೆ ನಮ್ದು ಬೇಡ ಬಂದ ಬೇಡ ಅಂತ ಹೇಳುವುದು ಇರಲಿ ಅಂದ್ರೆ ಬೃಂದಾದರು ಹೆಣ್ಣಿನ ಬಗ್ಗೆ ಇಷ್ಟು ಆಧಾರದ ಮಾತಾ ಇದ್ದರು ಯಾಕೆ ನನ್ನ ಜೀವನದಲ್ಲಿ ಪರಿವರ್ತನೆ ಆದರೂ ಒಂದು ಹೆಣ್ಣಿನಿಂದ ಅಂತಹ ಒಂದು ಅಧ್ಯಾತ್ಮದ ಏರಿ ಏನು ಹೆಣ್ಣು ಈ ದೇಶದಲ್ಲಿ ಹಲರೊಂದಿಗೆ ಹುಡುಗಿಂತ ಆಚರಣೆ ದಾಸ್ಯ ದಾಸ್ಯಕ್ಕಿಂತ ಮೇಲಿನದೊಂದು ಹಂತ ಅದೇನು ಗೊತ್ತಿಲ್ಲ ದಾಸ್ಯದಲ್ಲಿ ಸೇವೆ ಮಾಡುವುದು ನಿರಂತರ ಭಗವಂತನ ಸೇವೆ ಭಗವತ್ ಭಕ್ತರ ಸೇವೆ ಭಗವಂತನ ಪ್ರತೀಕ ದಾಟಿ ಏನ್ಮಾಡ್ತಾರೆ ದೇವಸ್ಥಾನ ಕತ್ತು ಕುಡಿಸುವುದು ಒಸುವುದು ಏನ್ ಚಾಕಿ ಮಾಡುವುದು ಸಕ್ಕರೆ ತೊಳೆಯುವುದು ಇಲ್ಲ ದೇವರ ಅಥವಾ ಇಂಥ ಸೇವೆ ಮಾಡಿ ಅದಕ್ಕಿಂತ ಏನದು ಅಂದ್ರೆ ದೇವರ ಹತ್ರ ಸ್ನೇಹಿತನಂತೆ ಜಗಳಾಡುವುದು ದಾಸ್ಯರಲ್ಲಿ ಜಗಳಾಡ್ಲಿಕ್ಕಿಲ್ಲ ಕೈ ಮುದು ಆಯುಕ್ಸ್ವಾಮಿ ವಿಷಯ ಅಂದ್ರೆ ದಾಸ್ಯರ ಮೊದಲನೆಯ ಎಕ್ಸಾಂಪಲ್ ಯಾರು ಯಾರು ಗೊತ್ತಾ ದಾಟೋಹಂ ಕೋಸಲೇಂದ್ರ ಸಾವು ರಾಮಚಂದ್ರನ ದಾತಾಂತ ಲಂಟೆಯಲ್ಲಿ ಮೊದಲು ಘೋಷಣೆ ಮಾಡಿದವ ಹನುಮಂತ ದಾತಂಥದ ಮೊದಲು ಎತ್ತಿ ಹನುಮಂತ ಆಮೇಲೆ ದಾಸ್ಯಕ್ಕಿಂತ ಸ್ವಲ್ಪ ಕೇಳುತ್ತೆ ದೇವ್ರತ್ರ ತೆರಿಗೆಯಿಂದ ಜಗಳಾಳು ಇದು ಸತ್ಯ ದೇವರ ಅರ್ಜುನರು ಇದು ಪ್ರತಿಭೆಗಳು ಇದ್ದ ಸಂಬಂಧ ಗೆಳೆಯರ ಸಂಬಂಧ ಈ ದೇವರು ನಮ್ಮ ದಾಸರುಗಳು ದೇವರ ಹತ್ರ ಜಗಳ್ತಾರೆ ಪುನಂದಾಸರು ಕೆಲವು ವಿಮರ್ಶಕ ಪುನಂದಾಸರು ಇನ್ನೊಂದಾಸರು ಅಥವಾ ವಚನ ಸಾಹಿತ್ಯ ಜಗಳಾಡ್ತಾರೆ ಅದೇ ನಮಗೆ ಉದಾಹರಣೆ ಕೊಡೋದಕ್ಕೆ ಏನು ಅದು ಯಾವುದೇ ಒಳ್ಳೆ ಮಾತು ಏನು ಇದು ಪುನದಾಸರ ಒಂದು ಮಾತಿನಲ್ಲಿ ಒಂದು ಹಾಡಿನಲ್ಲಿ ಬರುತ್ತೆ ಏನು ನನಗೆ ನಿನ್ನಂತಹ ತಂದೆ ಇತ್ತು ನಿನ್ನ ತಂದೆಯ ತೋರು ನೀವು ಬರದೇ ಇರಿ ಬೈತಾರೆ ನನಗೆ ಅಪ್ಪ ಬೇ ಹೇಳಿದ್ದಾರೆ ಅಪ್ಪ ಬಗ್ಗೆ ಪ್ರದೇಶದಲ್ಲಿರುವಂತ ದೇವರ ಇದು ಈ ಬೈವಾಸಿಂದ ಇರೋ ಭಕ್ತಿ ಅಂತ ಹೇಳಿ ಅಪ್ರೀತಿ ಅನ್ನೋದು ದೇವರ ಮೇಲೆ ತಂದೆ ತಾಯಿ ಇಲ್ಲ ಜಗತ್ತಿನ ಮೊದಲ ತಂದೆ ಮೊದಲ ತಾಯಿ ನೀನು ಅನ್ನೋ ಭಾವ ಅಂತ ಹೇಳುವ ರೀತಿ ನನಗೆ ನಿನ್ನಂತ ತಂದೆಯೋದು ನಿನ್ನ ತಂದೆ ಎಂದೋರು ನೀನು ಪ್ರದೇಶಿಸಿ ನಾನು ಸ್ವದೇಶಿಸಿ ಕಂದ್ಬಿಡ್ತಾರೆ ಹಾಗೆ ದೇವರಂತ ಸರಿಯ ಜಗಳ ಪ್ರೀತಿ ಅದು ಸಖ್ಯ ಎಲ್ಲ ಆದ್ಮೇಲೆ ಕೊನೆಗೆ ಒಂಬತ್ತನೇ ಬಗ್ಗೆ ಆತ್ಮ ನಿವೇದನ ಆತ್ಮ ನಿವೇದನ ನಾವು ಇಷ್ಟ ಎಲ್ಲ ಹೊರಗಿನಿಂದ ದರದಲ್ಲಿ ಕಂಡೆವು ಮರದಲ್ಲಿ ಕಂಡೆವು ಪ್ರತಿಮೆಯಲ್ಲಿ ಕಂಡವು ಜ್ಞಾನಿಯಲ್ಲಿ ಕಂಡೆವು ಮಣ್ಣಿನ ಕಣಕದಲ್ಲಿ ಕಂಡವು ಭೂಮಿ ಆಕಾಶಗಳಲ್ಲಿ ಕಂಡವು ಎಲ್ಲ ಕಂಡರೆ ಸಾರದು ಮತ್ತೆ ಎಲ್ಲ ಜಗತ್ತಿನಲ್ಲಿ ತುಂಬಿರುವ ಪರಮಾತ್ನ ನನ್ನ ಅಂದರೆ ಯಾರಿಯಾಗಿ ನನ್ನ ಇದು ಆತ್ಮ ನಿವೇದನ ಅವರಿಗೆ ನನ್ನನ್ನು ಆತ್ಮ ನಿವೇದನ ನನ್ನ ಸಬ್ಮಿಷನ್ ಟು ಗಾಡ್ ಭಗವಂತನಿಗೆ ನನ್ನನ್ನು ನಾನು ಒಪ್ಪಿಸಿಕೊಳ್ಳುವ ಭಗವಂತನಿಗೆ ನನ್ನನ್ನು ಒಪ್ಪಿಸಿಕೊಂಡೆ ನನ್ನ ಭರನೇ ನಾನು ನಿಶ್ಚಿಂತೆ ಇದು ಒಂಬತ್ತು ಮನೆಯ ಬುದ್ಧಿ ಹಿರಣ್ಯ ಕಸುಪುಗೆ ಸಿಕ್ಕು ಕೊಡೆಯ ಮೇಲೆ ಕೂತಿದ್ದ ಹುಡುಗ ದಬ್ಬಿ ಕಳಿಸಿದ್ದೇನೆ ದರೆಯಾತೇ ಯಾರು ಹೇಳ್ಬಿಟ್ಟದ್ದೇ ನೀವು ಸಿಕ್ಕು ನಾವು ದೇವರ ವಿಷಯ ಹೇಳಿಕೊಡಬಾರದು ಅಂತ ಹೇಳಿದ್ದಾನೆ ಇವರು ಬಂದ ತಕ್ಷಣ ಅರ್ಥಂ ಮಂದನ ವಿಷ್ಣೋ ಶ್ರವಣಂಥ ವಿಷ್ಣು ಶುಭಾ ಇದ್ದ ಏನ್ರಿ ನಾನು ಹೇಳಿದ್ದೇನೆ ನೀವು ಮಾಡಿದ್ದೇನೆ ಪಾಪಾ ಗಂಡ ಅಮರ್ಕ ಸ್ವಾಮಿ ನಾವು ಹೇಳಿದ್ದಲ್ಲ ನಮತ್ ಪ್ರಣೀತಂ ನಮ್ಮ ಶಾಲೆಯಲ್ಲಿ ನಾವು ಈ ವಿಷಯ ಹೇಳಿಕೊಡಲಿಲ್ಲ ನಮ್ಮ ಶಾಲೆಯ ಯಾವ ಮನಸ್ಸು ಈ ವಿಷಯ ಹೇಳಿಕೊಡಲಿಲ್ಲ ನಮಗೆ ಎತ್ತರ ಇಲ್ವಾ ನಿಮಗೆ ವಿರುದ್ಧವಾಗಿ ನಾವು ಯಾರು ಹೇಳಿಕೊಟ್ಟದಲ್ಲ ಮತ್ತೆ ಹೇಗೆ ಬಂದ್ಕೊಳ್ತು ಅದು ನಮಗುದಿಲ್ಲ ಅವರೇ ಕನಸಕ್ಕೆ ಈ ವಿಚಾರಗಳನ್ನು ಬೆಳೆಸಿಕೊಳ್ತಾ ಇದ್ದಾರೆ ಅವ್ರಿಗೆ ಹೋಗೋದು ಯಾರು ಹೇಳ್ಕೊಟ್ಟದಿಲ್ಲ ಕಂಪೌಂಡಿನ ಒಳಗೆ ದೇವರು ಮತ್ತು ಧರ್ಮ ಬಂದಿಲ್ಲ ಆದ್ರೆ ಅವ್ನು ಧರ್ಮಗಳು ಬಂದ್ ಗೊತ್ತಿಲ್ಲ ಅದು ಹೇಗ ನಮ್ ಗೊತ್ತಿಲ್ಲ ನಮ್ಮ ಕಂಪೌಂಡ್ ಅಂತ ಬರಲಿಲ್ಲ ಅದು ಅದ್ರ ವಿಷಯವಿಡಿ ನಾವು ನೋಡ್ಕೊತೇವೆ ನಾವು ಇನ್ನೂ ದೇವರ ವಿಷಯ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ನಾನು ಬುದ್ಧಿವಾದ ಹೇಳಿ ಅವನನ್ನು ಸರಿದಾರಿಗೆ ತಡ್ತೇವೆ ಅವ್ನು ಸಿಕ್ಕೋ ಕೆಲಸ ನಗರ ಬಿಡಲಿ ಅಂತ ಕರ್ಕೊಂಡೋಗುದು ಇನ್ನೊಂದು ಸತಿ ಬರುವಾಗ ಯಾರು ದೇವರ ಹೆಸರು ಹೇಳಿದರೆ ನೆಟ್ಟಾಗ್ಲಿಕ್ಕಿಲ್ಲ ನಿಮಗೆ ಇಲ್ಲ ನಾವು ಸರಿ ಮಾಡ್ತೇವೆ ಅಂತ ಹೌದು ಕರ್ಕೊಂಡು ಹೋಗಿ ಮತ್ತೆ ಬುನಃ ಅವನಿಗೆ ಶಾಲೆಯಲ್ಲಿ ಶಿಕ್ಷಣ ಈ ಥರ ಇಲ್ಲಿ ಬಂದ ಈ ಹುಡುಗ ಏನ್ ಮಾಡಿದ ಎಲ್ಲ ಹುಡುಗರನ್ನು ಕುಡಿಸಿದ ಹುಡುಗರನ್ನು ಕುಡಿಸಿ ನೋಡಿ ಉತ್ಪಕ್ಕ ಪ್ರತಿಪನ್ನಸ್ಥ ನ್ಯಾಯಂಭಾವತಿ ಶಾಸ್ತ್ರ ನಮ್ಮ ಬದುಕಿಗೆ ಯಾವುದು ಒಳ್ಳೇದೋ ಅದನ್ನು ಹೇಳ ಉಪಾಧ್ಯಾಯರು ಮಾತು ಕೇಳಿ ಎನ್ನು ನಿಮ್ಮ ಶಾಲೆಯಲ್ಲಿ ರಿವರ್ಟ್ ಆಗೋದು ಉಪಾಧ್ಯಾಯಿರುವುದು ಸದಂಗೆ ಹೇಳೋಣ ನಾವು ಒಬ್ಬ ಉಪಾಧ್ಯಾಯದ ದೇವರ ವಿಷಯ ಧರ್ಮದ ವಿಷಯ ಹೇಳೋಲ್ಲ ಈ ನಶ್ವರವಾದ ಬದುಕಿನಲ್ಲಿ ದೇವರ ವಿಷಯ ಧರ್ಮ ವಿಷಯ ತಿಳ್ಕೊಳ್ಳುತ್ತೆ ನಾವು ನಮ್ಮ ಬದುಕನ್ನು ಯಾಕೆ ಹಾಳ ಮಾಡ್ಕೋಬೇಕು ಹಿರಿಯರು ಯಾರು ನಮ್ಮ ಬದುಕಿಗೆ ಬುದ್ಧಿವಂತ ಹೇಳುವುದು ಹಿರಿಯರು ನಮ್ಮ ಬದುಕಿಗೆ ಬುದ್ಧಿವಂತ ಹೇಳುವ ಹಿರಿಯರು ಎಂತ ಹಿರಿಯರು ಇವರು ಅದರಿಂದ ವಯಸ್ಸಾದರೆಲ್ಲ ಹಿರಿಯರಲ್ಲ ಅವರ ಮಾತನ್ನ ಕೇಳಿ ನಾವು ನಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳೋದು ಬೇಡ ನಾವು ಭಗವಂತನ ಮಜನೆ ಮಾಡುವಂತ ಚಾಳೆನೂ ಬೇರೆ ಕಾರ್ಯಗಳು ಹೋಯ್ತು ಎಲ್ಲ ಮಕ್ಕಳನ್ನು ಕೂರಿಸಿಕೊಂಡು ಬೇರೆ ಅಲ್ಲೇ ಆಶ್ಚರ್ಯ ಅಲ್ಲ ಯಾಕೆ ಹೇಳ್ತಾರೆ ನೋಡಿ ಏನು ನಮ್ಮ ಹಿರಿಯರು ಮಾತಾಡುವುದಂತ ನಮ್ಮ ಹಿರಿಯರೆಲ್ಲ ರಾಕ್ಷಸ ವಂಶದಿಂದ ಬಂದವರು ಅವರು ದಬ್ಬಾಳಿಕೆ ಹೆರಳಿದ್ರು ಹೊಡೆಯೋದು ಹೊಡೆಯೋದು ಕೊಲ್ಲೋದು ಇದು ಧರ್ಮ ಇದು ರಾಕ್ಷಸ ಧರ್ಮ ದೇವರ ಮೆಚ್ಚುವ ಧರ್ಮ ಅಲ್ಲ ಕೊಲೆ ಕೊಡತ ಹೊಡೆತ ಧರ್ಮಕ್ಕೋಸ್ಕರ ಧರ್ಮದ ಹೆಸರಿನಲ್ಲಿ ಮಾಡ್ತಕ್ಕಂಥ ಹಿಂಸೆ ಅದು ದೇವರನ್ನು ಹಿಡಿಸೋದಲ್ಲ ನಮ್ಮ ಹಿರಿಯರು ಬರೇ ಹಿಂಸೆಯನ್ನೇ ಜೀವನಧರ್ಮವಾಗಿ ಮಾಡಿಕೊಂಡವರು ನಾವು ಅಂಥ ಕೆಟ್ಟದಾಗಿ ಇರೋದು ಬೇಡ ಅಂತ ರಾಷ್ಟ್ರದ ದೈತ್ಯರ ಮಕ್ಕಳಿಗೆಲ್ಲ ಈ ಹುಡುಗಿ ಆಲಿಸ್ ಮಾಡಿದ್ರು ಆದ್ರಿಂದ ನಾವು ದೇವರನ್ನು ಹಿಡಿಸೋಣ ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ ಆ ಹುಡುಗರು ಆಶ್ಚರ್ಯ ಐದು ಹೇಳೋ ಹೌದುಂತಹ ಅಲ್ಲಯ್ಯ ನಿನಗೆ ಇದರಲ್ಲಿ ಎಲ್ಲಿಂದ ಬಂತು ಈ ವಿಷಯ ಇಲ್ಲಿ ಪಾಠದಲ್ಲಿ ಹೇಳುವುದಿಲ್ಲ ದೇವರ ವಿಷಯ ನೀನು ಇಲ್ಲಿಂದ ಹೊರಗೆ ಹೋಗೋದಿಲ್ಲ ನಿನ್ನ ಮನೆಯಲ್ಲಿ ನಿನ್ನ ಅಪ್ಪ ನಿನ್ನ ಅಮ್ಮವ ಈ ಧರ್ಮದ ವಿಷಯ ಹೇಳಿದ್ದಿಲ್ಲ ಮತ್ತೆ ನಿನಗೆ ಹೇಗೆ ಬಂತು ಈ ವಿಷಯ ಅಂತ ಇಷ್ಟು ವಿಷಯ ನೀನು ದೇವರ ವಿಷಯ ಅಧ್ಯಾತ್ಮಿ ಮಾಡ್ತಿ ನೀನು ಕಲ್ಲ ನೋಡಿ ಬಹಳ ದೊಡ್ಡ ಒಂದು ವೈಜ್ಞಾನಿಕ ಸಂಗತಿ ಅಂತ ಇಲ್ಲಿ ಹೇಳ್ತಾರೆ ನಮ್ಮ ಶಾಸ್ತ್ರ ಅವನು ಹೇಳ್ತಾನೆ ನನಗೆ ಅದು ಹುಟ್ಟು ಮುಂಚೆ ಗೊತ್ತಿತ್ತು ನಾನು ಹುಟ್ಟಿದ ಮೇಲೆ ಯಾರು ನನಗೆ ಪಾಠ ಮಾಡಿಲ್ಲ ಹುಟ್ಟು ಮುಂಚೆ ಗೊತ್ತಿತ್ತು ಅಲ್ಲಿ ಹೇಳ ಒಂದು ಸಂಗತಿ ನನ್ನ ಅಪ್ಪ ದಿಗ್ವಿಜಯ ಕೇಳ್ತಾ ಹೋದ ಊರು ನನ್ನ ತಾಯಿಯ ಹೊಟ್ಟೆಯಲ್ಲಿ ನಾನು ಗರ್ಭದಲ್ಲಿ ಇದ್ದೇನ ನನ್ನ ತಾಯಿ ಗರ್ಭಿಣಿ ಅವನ ಇಂದ್ರ ಏನ್ ಮಾಡಿದ ನನ್ನ ತಾಯಿನ ಅಪಾರ ಮಾಡಿದ ಅವಾಗ ಬಂದರು ಮಹಿಂದು ಏನ್ ಮಾಡ್ತಾ ಇದ್ಮೇನ ಅಂತ ಕೇಳಿದ್ರು ನಮ್ಮ ಇಂದ್ರ ಲೋಕವನ್ನು ಸೂರ್ಯ ಮಾಡಿದ್ದಾನೆ ಕಿರಣ್ಯ ಕಶಗು ಆದ್ರಿಂದ ಅವರ ಹೆಂಡತಿಯಿಂದ ನಾನು ಅಪಾರ ಮಾಡ್ತಾನೆ ಅವನಿಗೆ ರಕ್ಷಣಾ ಮಾಡ್ತೇನೆ ನೋಡಪ್ಪ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಡಬಾರ್ದು ಇದು ನಿರಪರಾಧಿ ಹೆಣ್ಣು ಅದು ಅದು ಬಿಡಿಬೇನು ಇಟ್ಟುಬಿಡುವ ನನ್ನ ಸಾಧನೆ ಇರಲಿ ನೀವು ವಾಪಸ್ ಕೊಂಡ್ ಇಟ್ಟುಬೋದು ಬೇಡ ನಾನು ಸಾಕ್ತೇನೆ ನನ್ನ ಸಾಧನೆ ಇರಲಿ ಕಿರಣ್ಯ ಕಶಗು ದಿಗ್ವಿಜಯ ಮಾಡಿ ಬಂದ ಮೇಲೆ ನಾನು ಕೊಂಡು ಹೋಗಿ ಅವನಿಗೆ ಗೊತ್ತಿರ್ತೇನೆ ನನ್ನ ಆಶ್ರಮದಲ್ಲಿ ಇರಲಿ ಅಂತ ಕಿರಣ್ಯ ಪತಿಯನ್ನ ನಾರದೂ ತನ್ನ ಆಶ್ರಮದಲ್ಲಿ ಇಟ್ಕೊಂಡು ಇಟ್ಟುಕೊಂಡು ದಿನಾ ವೇದ ಅಂತ ಹೇಳುದು ಆ ಹೆಣ್ಮಿ ಗರ್ಭಿಣಿಗೆ ಇವನು ಹೇಳಿದ್ರೆ ನನ್ನ ತಾಯಿ ಅದನ್ನು ಮರೆತು ಬಿಟ್ಟು ನಾನೇ ಬಿಟ್ಕೊಂಡೆ ಯಾಕೆಂದ್ರೆ ಯಾವತ್ತೂ ಕೂಡ ಗರ್ಭಿಣಿ ಹೆಣ್ಣು ಯಾವುದನ್ನು ನಿರಂತರವಾಗಿ ಕೇಳ್ತಾರೆ ಅದು ಗರ್ಭಗಲಿಂದ ಪರಿಣಾಮ ಮಾಡುತ್ತೆ ಅದಕ್ಕೋಸ್ಕರ ನಾರಗಳು ದಿನಾತು ಹೇಳುವರು ವಿಷ್ಣುವಹಿಮೆ ಭಗವಂತನ ಭಗವಂತನಲ್ಲಿ ಭಕ್ತಿ ಮಾಡಬೇಕು ನಾರದನು ಭಕ್ತಿ ಪ್ರವರ್ತಕದಲ್ಲಿ ಮೊದಲಿಗಳು ಆ ಮಾತು ಕೇಳಿ ಕೇಳಿ ಕೇಳಿ ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅನ್ನೋದು ಗರ್ಭದಲ್ಲಿ ನನಗೆ ದೀಕ್ಷೆ ಬದಲಾಯಿತು ನಾನು ಹುಟ್ಟುವಾಗಲೇ ಭಕ್ತಿಯ ದೀಕ್ಷೆ ಕೊಟ್ಟು ಹುಟ್ಟಿದೆ ಮತ್ತು ಕಾಗಸ್ ನೀರಿ ತಪ್ಪ ಮಾತು ತಿರೋಹಿತ ತಾಯಿ ಬಹಳ ದಿವಸ ಆಯ್ತಲ್ವಾ ಬಹಳ ದಿವಸ ಅಂದ್ರೆ ವರ್ಷ ಆಯ್ತು ತಾಯಿ ಮರೆತು ನನಗೆ ಏನು ಮಾಡುದು ಮರೆಯುವುದಕ್ಕಾಗಲಿಲ್ಲ ಅದರಿಂದ ಇದು ಇದು ಒಂದು ದೊಡ್ಡ ವೈಜ್ಞಾನಿಕ ಸತಿಯ ಪ್ರಾಥಮಿ ಹೇಳಿದ್ದು ಹೆಣ್ಣು ಗರ್ಭಿಣಿಯಾಗಿದ್ದಾಗ ಯಾವ ಸಂಗತಿಯನ್ನು ಆಸಕ್ತಿ ಅಂತ ಕೇಳ್ತಾಳೆ ಆ ಆಸಕ್ತಿ ಗರ್ಭದಲ್ಲಿ ಮೂಡುತ್ತೆ ಆಗ ನಾವು ಕೊಟ್ಟ ಉಂಟಲ್ಲ ಅಂಡ್ ಗರ್ಭದ ಮಗುವಿನಲ್ಲಿಯೂ ಕೂಡ ಬೆಳವಣಿಗೆಗೆ ಪ್ರೋಶ್ನೆ ಮಾಡುತ್ತೆ ಅದೇ ಬುದ್ಧಿಯನ್ನು ಅದು ಮತ್ತೆ ಬಳಸಿಕೊಂಡು ಮತ್ತೆ ಗರ್ಭದ ಮೇಲೆ ನೇರ ಪರಿಣಾಮ ಮಾಡುವಂತಹದ್ದು ನಾರದಿಂದ ನಿರಂತರ ಮಾಡಿದರು ಹಾಗಾಗಿ ನನ್ನ ತಾಯಿಯ ಗರ್ಭದಲ್ಲಿ ನನಗೆ ನಾರದರಿಂದ ಇಪಾಶ ಆಯಿತು ನಾನು ಅವರನ್ನು ಇವತ್ತಿಗೂ ನೆನಪಿಸಿಕೊಳ್ತಾ ಇದ್ದೇನೆ ನನಗೆ ಮರೆಯುವುದಾದ ಇಲ್ಲವಾ ಅದನ್ನು ನಾವೆಲ್ಲ ಭಗವಂತನ ಬೇರೆ ಮಾಡಿ ಉದ್ಧಾರಾಗೋಣ ನಮಗೆ ಆಗದವರು ಹೊಗೆಗಳು ಅಂತ ಇನ್ನೊಬ್ಬರನ್ನು ದ್ವೇಷಿಸುವುದು ಹಿಂಸೆ ಮಾಡುವುದು ಉಗ್ರವಾದ ಅವರನ್ನು ಕೊಲ್ಲುವುದು ಹೊಡೆಯುವುದು ಹೊಡೆಯುವುದು ಧರ್ಮದ ಹೆಸರಿನಲ್ಲಿ ಈ ಕೆಲಸ ಆಗಬಾರದು ಬಹಳ ಜನ ಸಂದತಿ ಇದೆಲ್ಲ ಇವತ್ತು ಇವತ್ತು ನಾವು ಜಗತ್ತಿನ ಮುಂದೆ ಹೇಳಬೇಕು ಈ ಮಾತನ್ನ ಪ್ರಹ್ಲಾದ ಹೇಳಿದ ಮಾತನ್ನು ಇವತ್ತು ಹಿರಡೆಯ ಧರ್ಮ ಜಗತ್ತಿನಲ್ಲಿ ನಡೀತಾಯಿ ಹೊಡೆದು ಬಡದು ಇನ್ನೊಬ್ಬರನ್ನ ಹೊಡೆದು ಬಡದೇ ಧರ್ಮ ಅಂತ ಇದು ಪ್ರೀತಿಸಬೇಕು ಎಲ್ಲರನ್ನೂ ಪ್ರೀತಿಸಬೇಕು ಹೊಡೆದು ಬಡಿದು ನಾವು ನಮ್ಮ ಧರ್ಮವನ್ನು ಸ್ಥಾಪನೆ ಮಾಡಬಾರದು ಇದು ಉಗ್ರವಾದ ಧರ್ಮಕ್ಕೆ ಎಂದೂ ಸಲ್ಲದು ಅದರಿಂದ ಈ ದೈತ್ಯ ಮನೋವೃತ್ತಿಯನ್ನು ಬಿಟ್ಟು ನಾವು ಸೌಮ್ಯವಾದಿಗಳಾಗೋಣ ದೇವರ ಮಕ್ಕಳನ್ನ ಪ್ರೀತಿಸೋಣ ದೇವರನ್ನ ಭರಿಸೋಣ ಅಂತ ಮಕ್ಕಳನ್ನೆಲ್ಲ ತಿಳಿಸೋಣ ಹೀಗೆ ಇಡೀ ಶಾಲೆ ವೈದಿಕ ವಾತಾವರಣಕ್ಕೆ ಕರ್ನಾಟಕ ಉಪಾಧ್ಯಾಯ ಪಾಠ ಕೇಳುವುದಿಲ್ಲ ಅಂತಾಯಿತು ಇದರ ಪರಿಣಾಮ ಮುಂದೆ ಏನಾಗುತ್ತೆ ಮತ್ತು ಅದರಿಂದ ಹೊರಟು ಶಿರಣ್ಯ ಕಶಿಪು ಮತ್ತು ಈ ಅಪ್ಪ ಮಕ್ಕಳ ಸಂಬಂಧ ಹೇಗೆ ವಿರೋಧವಾಗಿ ಯಾವ ಹಂತಕ್ಕೆ ತಲುಪಿತು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಲ್ಲಿ ತನಕ ನನಗೆಲ್ಲ ಅಭಿನಂದನೆಗಳು ಅಭಿವಂದನೆ ಶಿರಣ್ಯ ಕಶಿಪು ಅವನ ಮಗ ಪ್ರಹ್ಲಾದ ಈ ಇಬ್ಬರ ವ್ಯಕ್ತಿತ್ವದಲ್ಲಿ ಒಂದು ದೊಡ್ಡ ಅಂತರ ಬೆಳೆದು ಬಂದ ನಾವು ನೋಡಿದೆವು ತಂದೆ ಮಗ ದೇವರ ಬಗ್ಗೆ ಯೋಚಿಸಲೇಬಾರದು ಧರ್ಮದ ಬಗ್ಗೆ ದೇವರ ಬಗ್ಗೆ ಅವನ ತಲೆ ಹೋಗಬಾರದು ಒಂದು ಎಷ್ಟು ಎಚ್ಚರ ವಹಿಸಿದರೆ ಅಷ್ಟು ಹೆಚ್ಚು ಇವನು ಭಕ್ತಿ ಮಾರ್ಗದಲ್ಲಿ ತೊಡಗಿಸಿಕೊಂಡ ಮಗ ನಮ್ಮಲ್ಲಿ ಶಾಸ್ತ್ರಗಳಿಗೆ ಒಂದು ಮಾತು ಹೇಳಿದ್ದಾರೆ ಏನಂದ್ರೆ ಒಬ್ಬ ಮನುಷ್ಯನ ಮೇಲೆ ಮೂರು ಸಂಗತಿಗಳು ಕೆಲಸ ಮಾಡ್ತವೆ ಒಂದು ನಾವು ಹುಟ್ಟಿದ ಮನೆತನದ ಪ್ರಭಾವ ನಮ್ಮ ಮನೆತನದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಏನು ನಂಬಿಕೊಂಡಿರ್ತಾರೋ ಅದನ್ನು ನಾವು ನಂಬಿ ನಮ್ಮ ಮನೆತನದ ನಂಬಿಕೆ ನಮ್ಮ ನಂಬಿಕೆಯಾಗಿ ಬಿಡುತ್ತೆ ನಮ್ಮನೆಯಲ್ಲಿ ಹಿರಿಯರು ತಂದೆ ತಾಯಿ ಏನು ಆಚರಣೆ ನಡೆಸಿಕೊಂಡು ಬರ್ತಾರೆ ಅದೆಲ್ಲವನ್ನು ನಾವು ಒಪ್ಪಿಕೊಂಡ್ಬಿಟ್ಟೇವೆ ಅದು ನಮ್ಮದೇ ಆಚರಣೆ ಅದು ನಮ್ಮದೇ ಧರ್ಮ ಅಂತ ನಾವು ಅದನ್ನು ಒಗ್ಗಿಸಿಕೊಂಡ್ಬಿಟ್ಟೇವೆ ಪ್ರಶ್ನಿಸುವುದಿಲ್ಲ ಸಾಮಾನ್ಯವಾಗಿ ಪ್ರಶ್ನಿಸುವುದಿಲ್ಲ ಅಂದ್ರೆ ಪ್ರಶ್ನಿಸುವುದೇ ಇಲ್ಲ ಅಂತಲ್ಲ ಪ್ರಶ್ನಿಸುವ ಈಗ ಪ್ರಶ್ನಿಸುವ ಮನೋವರ್ತಿ ಬೆಳೆದಿದೆ ಒಂದು ಕಾಲದಲ್ಲಿ ಮನೆ ಆಚಾರ ವಿಚಾರಗಳನ್ನೆಲ್ಲ ದೊಡ್ಡವರು ಮಾಡಿದಾಗ ಸಣ್ಣ ಒಪ್ಕೊಂಡ್ಬಿಡ್ತಿದ್ರು ಮತ್ತವರು ದೊಡ್ಡವರು ಅಲ್ಲ ಮಾಡ್ತಿದ್ರು ಅವರು ಸಣ್ಣವರನ್ನು ನೋಡಿ ಹೀಗೆ ಒಂದು ಮನೆತನದ ಪ್ರಭಾವ ಅದು ರಕ್ತಗತವಾಗಿ ಹರಿದು ಬರ್ತಾ ಇದ್ದಂತಹ ಸಂಗತಿ ಅದನ್ನೇ ಇವತ್ತು ಜೀನ್ಸ್ ಅಂತ ಹೇಳ್ತಾರೆ ಜೆನೆಟಿಕ್ ಪೋರ್ಟ್ಸ್ ಅದು ಅನುವಂಶಿಕತೆಯ ಪ್ರಭಾವ ನಮ್ಮ ಮನೆತನದಲ್ಲಿ ಉದ್ದಕ್ಕೆ ನಡೆದುಕೊಂಡು ಬಂದ ನಂಬಿಕೆ ಅದು ನಮ್ಮ ನಂಬಿಕೆಯಾಗಿಬಿಡುತ್ತೆ ನಾವು ಅದನ್ನು ಪ್ರಶ್ನಿಸದೆ ಒಪ್ಪಿಕೊಂಡು ಬಿಡ್ತೇವೆ ಇವತ್ತು ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ನಡೆಯತಕ್ಕಂತಹ ಎಲ್ಲ ದುರಂತಗಳಿಗೂ ಕಾರಣ ಇದು ನಾವು ಯಾವ ಧರ್ಮದ ಮನೆತನದಲ್ಲಿ ಹುಟ್ಟಿರ್ತೇವೋ ಅದೇ ಸಹ ನಿಜವಾದ ಧರ್ಮ ಮಾತ್ರ ಅದರಿಂದ ಅದಕ್ಕೆ ವಿರುದ್ಧವಾದಂತಹ ರೀತಿಯ ಅಥವಾ ಅದಕ್ಕೆ ಅದನ್ನು ಒಪ್ಪದ ಬೇರೆ ಧರ್ಮದವರನ್ನ ಪ್ರಯೋಜಿಸುವ ಜರ ಮಾಡುವ ಬೇರೆ ಧರ್ಮದವರನ್ನೇ ಹೋರಾಡುವ ಬಡದಾಟ ಮಾಡತಕ್ಕಂಥ ಮನವೂರ್ತಿ ಬರುವುದೇ ಈ ದಿನಸಿನಿಂದ ನನ್ನದೇ ಕರೆಕ್ಟ್ ಒಂದು ಒಳಗೊಂಡು ಸುತ್ತಿಬಿಡ್ತಾರೆ ತಲೆ ಒಳಗೆ ಆದ್ದರಿಂದ ನನ್ನದೇ ಕರೆಕ್ಟ್ ಆದ್ದರಿಂದ ಊದವರೆಲ್ಲ ಅಯೋಗ್ಯರು ಅವನ್ನೆಲ್ಲ ಹೊರಗೆ ಮುಗಿಸಿಬಿಡಬೇಕು ನಾಶ ಮಾಡಿಬಿಡಬೇಕು ಅಂತ ನನ್ನ ಧರ್ಮವನ್ನು ಒಪ್ಪದೇ ನಾಶ ಮಾಡಬೇಕು ಅನ್ನೋ ಒಂದು ಭಾವನೆ ಬರುತ್ತೆ ಇದಕ್ಕೆ ಕಾರಣ ಮನುಷ್ಯನಲ್ಲಿರತಕ್ಕಂಥ ಪ್ರಚಂಡವಾದ ಅಜ್ಞಾನ ಮತ್ತು ಪಾಶನಿ ಸ್ವಭಾವ ಪಶುಗಳ ಮಟ್ಟಕ್ಕೆ ಬಂದಾಗ ಹೀಗೆ ಮಾಡ್ತಾರೆ ನನ್ನ ನಂಬಿಕೆಯನ್ನು ಯಾರು ಪ್ರಶ್ನಿಸುತ್ತಾರೆ ಅವನ್ನೆಲ್ಲ ಮುಗಿಸಿ ಬಿಡಬೇಕು ಹೊಂದ್ಬಿಡ್ಬೇಕು ತೋರಿಸ್ಬಿಡ್ಬೇಕು ಈ ತರದ ಭಾವನೆ ಬರುತ್ತೆ ಇದಕ್ಕೆ ಕಾರಣ ನಾವು ನಮ್ಮ ನಂಬಿಕೆ ಅಲ್ಲ ನಾವು ಹುಟ್ಟಿ ಬಂದ ನಂಬಿಕೆ ಅದನ್ನೇ ನಮ್ಮ ನಂಬಿಕೆ ನಾವು ತಿಳ್ಕೊಂಡು ಇದನ್ನೇ ಇದನ್ನು ವೈಜ್ಞಾನಿಕವಾಗಿ ಇದಕ್ಕೆ ಜೀನ್ಸ್ ಕರೀತಾರೆ ಈ ಪ್ರಭಾವ ಜೆನೆಟಿಕ್ ಫೋರ್ಸ್ ಅದು ನೆತ್ತಲಿನಲ್ಲಿ ಕಣಗಳಲ್ಲಿ ಹರಿದು ಬಂದಂತಹ ಸ್ವಭಾವ ನಾವು ಹೇಳ್ತೇವಲ್ಲ ಅವನಲ್ಲಿ ಆ ಮನೆತನದ ನೆತ್ತರು ಹೊರತಾ ಕ್ಷಾತ್ರದ ನಾವು ಹರಿತಾ ಇದೆ ಆ ಬ್ರಹ್ಮ ತೇಜಸ್ವರು ಹರಿತಾ ಇದೆ ಅಂತಿವೆ ಇದು ಸಾಮಾನ್ಯವಾಗಿ ಪ್ರಹ್ಲಾದ ಈ ಜೆನೆಟಿಕ್ ಪೋರ್ಸಿಗೆ ವಿರುದ್ಧವಾಗಿ ನಿಂತ ಸದ್ದು ಜೆನೆಟಿಕ್ ಪೋರ್ಸಿಗೆ ಎಲ್ಲರೂ ಬದ್ಧರಾಗಿ ನಡೀತಾ ಒಂದು ವೇಳೆ ಮನೆಗಳ ನಂಬಿಕೆ ಇರ್ತದೆ ಬೆಳೆದ ಮೇಲೆ ನಮ್ಮ ಓದಿನಿಂದ ನಮ್ಮ ಗೆಲುವಳಿಗೆಯಿಂದ ನಾವು ಅದನ್ನು ಹೋಳಕ ಮಾಡುವ ಅದೇ ಜನ್ಮದ ನಾವು ಚಿಕ್ಕವರಾಗಿದ್ದಾಗ ಅದನ್ನ ನಂಬಿಕೊಂಡ್ಬಿಡ್ತೇವೆ ಆದ್ರೆ ಪ್ರಹ್ಲಾದ ತನ್ನ ಐದನೇ ವಯಸ್ಸಿನಲ್ಲೇ ಮನೆತನದ ನಂಬಿಕೆ ಕೆರೆ ಕಶಿಪು ಒಟ್ಟು ಈ ರೈತ ರಾಜರುಗಳ ಮನೆತನದ ನಂಬಿಕೆಗೆ ವಿರುದ್ಧವಾಗಿ ಅವರು ಬೆಳೆದ ಹಾಗಾದ್ರೆ ಅವರ ಮೇಲೆ ಜೆನೆಟಿಕ್ ಫೋರ್ಸ್ ಸಾಮಾನ್ಯವಾಗಿ ಸಮಾಜದಲ್ಲಿ ಎಲ್ಲರ ಮೇಲೂ ಮಾಡತಕ್ಕಂತಹ ಪ್ರಭಾವ ಮಾಡಲಿಲ್ಲ ಎರಡನೇ ನಮ್ಮ ಮೇಲೆ ಪ್ರಭಾವ ಮಾಡತಕ್ಕಂಥದ್ದು ನಾವು ಬೆಳೆದಂತಹ ವಾತಾವರಣ ಮನೆತನ ಅಂತಂದ್ರೆ ನಾವು ಮನೆಗೆ ಎಷ್ಟೊತ್ತಿರ್ತೇವೆ ನಾವು ಎಲ್ಲರೂ ಶಾಲೆಗೆ ಹೋಗ್ತೀವಿ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಶಾಲೆ ಊರಿನ ಸ್ನೇಹಿತರು ಊರಿನ ಸುತ್ತಮುತ್ತ ನಮ್ಮ ಬೇರೆ ಬೇರೆ ನಾವು ಓದುವ ಪುಸ್ತಕಗಳು ನಮಗೆ ಪರಿಚಯವಾಗುವ ವ್ಯಕ್ತಿಗಳು ನಾವು ನೋಡಿದಂತಹ ದೃಶ್ಯಗಳು ಇವೆಲ್ಲವೂ ಕೂಡ ನಮ್ಮ ಪರಿಣಾಮ ಮಾಡ್ತಾರೆ ನಮ್ಮ ಕಾಲದ ಸಮಾಜದ ಒಟ್ಟು ಪರಿಣಾಮ ಆದ್ರಿಂದ ನಮ್ಮ ನಂಬಿಕೆ ಏನಿರುತ್ತೆ ಅದು ನಮ್ಮ ಕಾಲದ ನಂಬಿಕೆ ಆಗಿರ್ತದೆ ಸೊಸೈಟಿ ಏನಂದ್ರೆ ನಂಬುತ್ತೆ ಆ ಸಮುದಾಯದ ನಂಬಿಕೆ ಈ ಎರಡು ಪ್ರಭಾವಗಳಾಯಿತು ಒಂದು ಇಂಡಿವಿಜುವಲ್ ಫೋರ್ಸ್ ಮನೆತನದಿಂದ ಬರತಕ್ಕಂತಹ ನಂಬಿಕೆಗಳು ಇನ್ನೊಂದು ಸೊಸೈಟಿಯ ಸಮುದಾಯ ಕಲೆಕ್ಟಿವ್ ಫೋರ್ಸ್ ಇಡೀ ಸಮಾಜ ಏನಂದ್ರೆ ನಂಬುತ್ತೋ ಆ ನಂಬಿಕೆಯಲ್ಲಿ ಮನುಷ್ಯ ಹೋಗ್ತಾನೆ ಈ ನಮ್ಮಲ್ಲಿ ಹಿಂದೆ ವಿದೇಶಕ್ಕೆ ಹೋದರೆ ಮಹಿಳೆಗೆ ಬಹಿಷ್ಕಾರ ಆಗ್ತಿದ್ದವು ಇದನ್ನು ನಮ್ಮ ದೇಶಕ್ಕೆ ಮಾತ್ರ ಇರುವುದಲ್ಲ ವಿದೇಶದಿಂದ ಇಲ್ಲಿಗೆ ಬಂದರೆ ಅಲ್ಲಿ ಕೂಡ ಬಹಿಷ್ಕಾರ ಆಗ್ತಾರೆ ಅದು ಬಹಳ ಜನ ಇಲ್ಲಿ ಇಡೀ ಮೊನ್ನೆ ಇತ್ತೀಚೆಗೆ ನಮ್ಮ ಮನೆಗೆ ಒಬ್ಬ ವಿದೇಶಿ ಮಹಿಳೆ ಬಂದ್ರು ಅವಳು ಪಾಪ ಅಧ್ಯಯನಕ್ಕೋಸ್ಕರ ಬಂದವು ನಮ್ಮ ಮನೆಯಲ್ಲಿ ಇದ್ದು ಒಂದು ವಾರ ಅವಳು ಭಾರತಕ್ಕೆ ಬರಬೇಕು ಅಂತ ಹೊರಟಾಗ ಆಕೆ ತಾಯಿಯದ್ದು ಪ್ರಬಲ ಯೋಗ ಭಾರತ ನಾಸ್ತಿಕರ ದೇಶ ಅಲ್ಲಿ ಭ್ರಮ ಅದು ಮೈಲಿಗೆ ದೇಶ ಅಲ್ಲಿ ಹೋಗಿ ನನ್ನ ಮಗಳು ಮೇಲೆ ಆಗ್ತಾರೆ ಹೋಗೋದು ಒಂದು ಆಟ ಎನ್ಸು ಸೊ ಇದು ಯಾಕೆ ಇದೆ ಒಂದೊಂದು ಸಮಾಜದಲ್ಲಿ ನೀವು ಮೂಢನಂಬಿಕೆಗಳಿಗಿರ್ತಾರೆ ಪ್ರತಿಯೊಂದು ವಿದೇಶಿಯರಿಗೆ ಇಲ್ಲಿಗೆ ಮಕರಗಳು ಮೇಲೆ ಆಗುತ್ತೆ ಅಂತ ಕೆಲವು ಸಂಪ್ರದಾಯವಾದಿಗಳಿಗೆ ಪ್ರಯತ್ನ ನಿಮ್ಗೆ ಆಶ್ರಯ ಆಗುವುದು ಅಮೆರಿಕಾದಲ್ಲಿ ಒಂದು ಭಾಗದಲ್ಲಿ ಶುದ್ಧ ಸಂಪ್ರದಾಯವಾದಿ ಮಡಿಯುವಂತ ಕ್ರೈಸ್ತಡಿದ್ದಾರೆ ಅವರೊಂದು ಏನು ಗೊತ್ತಂತ ಇವತ್ತಿಗೆ ಕೂಡ ಅವರು ಮನೆಯಲ್ಲಿ ಟಿವಿ ನೋಡಲ್ಲ ಟಿವಿ ನೋಡಿದ್ರೆ ಮೈಲಿಗಾಗುತ್ತೆ ಟೆಲಿಫೋನ್ ಮನೆಯಲ್ಲಿ ಇಟ್ಕೊಳ್ಳೋಲ್ಲ ಫೋನ್ ಕುಟ್ಟಿದ್ರೆ ಮೈಲಿಗಾಗುತ್ತೆ ಮೋಟರ್ ಕಾರ್ ನಲ್ಲಿ ಕೊಡೋಲ್ಲ ಮೈಲಿಗಾಗುತ್ತೆ ಕುದುರೆ ಮೇಲೆ ಹೋಗ್ತಾರೆ ಅವರಿಗೆ ಯಾವ್ದು ಮಡಿ ಗೊತ್ತಾ ಯಾವುದೆಲ್ಲ ಜೀಸಸ್ ಕ್ರೈಸ್ಟ್ ಇದ್ದ ಆಚರಣೆ ಇರಲಿೋ ಅದು ಹಾಕಿ ಮಡಿ ಫೋನ್ ಜೀಸಸ್ ಕ್ರೈಸ್ಟ್ ನ ಕಾಲದಲ್ಲಿ ಇರಲಿಲ್ಲ ಮೈಲಿಗೆ ರೇಡಿಯೋ ಟಿವಿ ಇರಲಿಲ್ಲ ಮೈಲಿ ಕಾರ್ ಇರಲಿಲ್ಲ ಮೈಲಿ ಎಲ್ಲಿ ತನಕ ಅಂದ್ರೆ ಈ ಬಟನ್ ಹಾಕೊಳ್ಳುವುದಿಲ್ಲ ಅವ್ರಿಗೆ ಅದು ಮೂಲೆ ಉಂಟೆ ಹಾಕೋತಾರೆ ಯಾಕೆಂದ್ರೆ ಬಟನೆ ಇರಲಿಲ್ಲ ಜೀಸಸ್ ಕ್ರೈಸ್ಟ್ ಅಲ್ಲಿ ಮೈಲಿ ಈ ಮೈಲಿ ಮೈಲಿ ಮೂ ಎಲ್ಲಿ ತನಕ ಇದೆ ಯಾವ ಯಾವ ದೇಶಗಳಲ್ಲಿ ಕೂಡ ಅಮೆರಿಕದಲ್ಲಿ ಹೊರಗೆ ಹೋಗಿ ಆಚರಿಸುವಂಟಾ ಮಡಿಯಂತಿಕೆ ಅಂದ್ರೆ ವಿಚಿತ್ರವಾಗಿ ಮಡಿವಂತಿಕೆ ಇದು ಎಲ್ಲವೂ ಇದರಲ್ಲಿ ಅಂದರೆ ಇವತ್ತು ಗಾಢುವಾಗಿ ನಂಬುತ್ತಾರೆ ಅವರು ನಂಬಿಕೊಂಡು ಬಂದ ಮನೆತನ ಅವರು ನಂಬಿಕೊಂಡು ಬಂದಂತಹ ಅವರು ಬೆಳೆದು ಬಂದ ವಾತಾವರಣ ಇದರ ಪ್ರಭಾವ ಎಲ್ಲ ದೇಶ ಎಲ್ಲ ಕಾಲಗಳಲ್ಲಿ ಇರುವಂತಹ ಇದನ್ನ ಪರಿಸರ ಪ್ರಭಾವ ನಾವು ಬೆಳೆದ ಸಮುದಾಯ ಕಾಲ ಎನ್ವಿರಾನ್ಮೆಂಟಲ್ ಫೋರ್ಸ್ ಅಂತೇಳಿ ಈ ಎರಡು ಪ್ರಭಾವಗಳು ಪ್ರಖರಾದ ಮೇಲೆ ಕೆಲಸ ಮಾಡಿಲ್ಲ ಸಾಮಾನ್ಯವಾಗಿ ಕೆಲಸ ಮಾಡಿದ ಮನುಷ್ಯ ಪರಿಸರದ ಶಿಶು ಅಂತ ಇವತ್ತು ವೈಜ್ಞಾನಿಕವಾಗಿ ಚಿಂತನೆ ಮಾಡುವುದು ಈ ಎರಡೂ ಪ್ರಭಾವವನ್ನು ಮೀರಿ ನಿಲ್ಲುವುದು ಸಾಧ್ಯವೇ ಇಲ್ಲ ಅಂತಾರೆ ಹೌದು ಕೂಡ ಆದರೆ ಪ್ರಹ್ಲಾದ ಈ ಎರಡೂ ಪ್ರಭಾವಗಳನ್ನು ಪರಿಸರ ಅವನು ಕಳೆದದ್ದು ದೈತ್ಯರ ಸಮಾಜದಲ್ಲಿ ಆ ದೈತ್ಯರ ಸಮಾಜದಲ್ಲಿ ಇನ್ನೊಬ್ಬರನ್ನು ಕುಯ್ಯೋದು ಹೊಡೆಯೋದು ಬಡಿಯೋದು ತಾವು ದಬ್ಬಾಳಿಕೆಯಿಂದ ಬದುಕುವುದು ಸಹಜವಾದ ಸ್ವಭಾವ ಅದನ್ನು ವಿರೋಧಿಸಿದ ಪ್ರಖಾದ ದೇವರ ನೆನಪು ಮಾಡಬಾರದು ದೇವರಲ್ಲಿ ಭಕ್ತಿ ಮಾಡಬಾರದು ಧರ್ಮಾಚರಣೆ ಮಾಡಬಾರದು ಅಂತ ಅವರ ಸಮಾಜದ ನಂಬಿಕೆ ಮತ್ತು ಅವನ ತಂದೆಯ ಮನೆಯಲ್ಲಿ ಕೊಟ್ಟಿರತಕ್ಕಂತಹ ಶಿಕ್ಷಣ ಅದನ್ನೂ ಮೀರಿ ನಿಂತ ಹೀಗೆ ಪರಿಸರನ ಪ್ರಭಾವವನ್ನು ಮೀರಿ ಆಮೇಲೆ ಆರೋಪಿಕತೆಯಿಂದ ಮನೆತರದ ಪ್ರಭಾವವನ್ನು ಮೀರಿ ಈ ಐದು ವರ್ಷದ ಹುಡುಗದಲ್ಲಿ ಯಾವ ಪ್ರಭಾವ ಕೆಲಸ ಮಾಡಿತು ನಾನು ನಿನ್ನೆ ಒಂದು ಕಥೆ ಹೇಳಿದ್ದೆ ನಾರಗರು ಗರ್ಭದಲ್ಲಿ ಇದ್ದಾಗ ಹೇಳಿತು ಅದು ಅಷ್ಟೇ ಸಾಕಾಗುವುದಿಲ್ಲ ಗರ್ಭದಲ್ಲಿ ಇದ್ದಾಗ ಹೆಣ್ಮಕ್ಕಳು ಪುರಾಣ ಕಳೆದ ಮಕ್ಕಳೆಲ್ಲ ಪುರಾಣ ಹೊತ್ತಲಾಗಲ್ಲ ಅದೆಲ್ಲವೂ ಇಂಡೈರೆಕ್ಟ್ ಆಗಿ ಸ್ವಲ್ಪ ಮಟ್ಟಿಗೆ ಪ್ರಮಾಣದಲ್ಲಿ ಮಾಡಬಹುದು ಪೂರ್ಣ ಪ್ರಮಾಣದಲ್ಲಿ ಮಾಡಲ್ಲ ಗರ್ಭದ ಮೇಲೆ ಪ್ರಭಾವ ಬೀರುತ್ತೆ ಸ್ವಲ್ಪ ಆದರೆ ಇವನ ಈ ಐದು ವರ್ಷದ ಹುಡುಗಿನಲ್ಲಿ ಎರಡು ದಿನಕ್ಕ ತನ್ನ ತಂದೆಯ ವಿರುದ್ಧರಿಂದ ಆ ಖ್ಯಾತಿ ಬರಬೇಕಲ್ಲ ತಂದೆ ಅಂದರೆ ಇಡೀ ಪ್ರಪಂಚ ಹೆದರ್ತಾ ಇತ್ತು ಹೆಣ್ಣು ಕಕ್ಷಿ ಮಗ ತಂದೆ ವಿರುದ್ಧ ಸೇಡದು ನಿಂತ ನಿಮ್ಮ ವಿಚಾರಧಾರೆಯನ್ನ ನಾನು ಒಪ್ಪುವುದಿಲ್ಲ ಶಾಲೆಯಲ್ಲಿ ಉಪಾಧ್ಯಾಯ ವಿರುದ್ಧ ಸೇಡದು ನಿಂತ ಈ ಐದು ವರ್ಷದ ಹುಡುಗ ನಮ್ಮಲ್ಲಿ ಕೆನಗಾರರಲ್ಲಿ ಹೋಗುವ ಮಗು ಅವನು ಉಪಾಧ್ಯಾಯಕ್ಕೆ ತೆರಿಗೆ ಬಿದ್ದ ನಾನು ನಿಮ್ಮ ಅಧ್ಯಯನ ಕ್ರಮವನ್ನು ಎಲ್ಲರಿಗೂ ನುಂಗಲಾರದ ಬಿಸಿ ತುಪ್ಪದ ತುತ್ತಾಗಿ ನಿಂತು ಬಿಟ್ಟ ನೋಡಿ ಅವನ ಹೆಸರೇ ವಿಚಿತ್ರ ಪ್ರಹ್ಲಾದ ತಂದೆಯ ಹೆಸರಿನಲ್ಲಿ ಇರತಕ್ಕಂತಹ ಸಂಕೇತವನ್ನು ನೋಡಿದೆವನು ಕಿರಣ್ಯ ಕಶಿಪು ಅವನು ತಲೆಗೆದಿಯಲ್ಲಿ ಇಟ್ಕೊಂಡು ನೋಡ್ಕೊಳ್ಳುವ ಇವನು ಪ್ರಹ್ಲಾದ ಅಂದರೆ ಎರಡರ್ಥ ಈ ಶಬ್ದಕ್ಕಿದೆ ಒಂದು ಪ್ರಹ್ಲಾದ ಅಂದ್ರೆ ಯಾವಾಗಲೂ ಖುಷಿಯಲ್ಲಿರುವವ ಯಾವತ್ತೂ ತಲೆಕಡೆಸಿಕೊಂಡು ಅಳುಮೊರೆ ಮಾಡಿಕೊಂಡು ಇರುವಂತಹದ್ದಿಲ್ಲ ಯಾವಾಗಲೂ ಖುಷಿಯಲ್ಲಿ ಆನಂದವಾಗಿ ಯಾಕೆಂದ್ರೆ ಅವನು ಪ್ರಹ್ಲಾದ ಪ್ರಾದ್ರೆ ಪರವಸ್ತು ಪ್ರಹ್ಲಾದ ಪ್ರಾದ್ರೆ ಪರವಸ್ತು ಅಂದ್ರೆ ಭಗವಂತ ಭಗವಂತನ ಚಿಂತನೆಯಲ್ಲಿ ಆನಂದವನ್ನು ಕಾಣುವುದು ಸದಾ ಭಗವತ್ ಚಿಂತನೆಯಲ್ಲಿ ಭಗವತ್ ಚಿಂತನೆಯಲ್ಲಿ ಅಂತರ್ಮುಖನಾಗಿ ಸದಾ ಖುಷಿಯಲ್ಲಿ ಕುಡುವು ಹೊರಗಿನ ವ್ಯವಹಾರದಲ್ಲಿ ಏನು ರೋಗಿಸಿಕೊಳ್ತಿರಲಿಲ್ಲ ನಾವು ಇದು ಹೇಗೆ ಸಾಧ್ಯ ಆಯಿತು ಈಗ ಯಾಕೆಂದ್ರೆ ಪರಿಸರ ಇಲ್ಲ ಎನ್ವಿರಾನ್ಮೆಂಟಲ್ ಕೋರ್ಟ್ಸ್ ಇಲ್ಲ ಜೆನೆಟಿಕ್ ಕೋರ್ಟ್ಸ್ ಇಲ್ಲ ಯಾವುದೂ ಈ ವೇಳೆ ಇದ್ದಕ್ಕಿದ್ದ ಹಾಗೆ ಆ ಹುಡುಗನಲ್ಲಿ ಇಡೀ ನಾನು ಬೆಳೆದ ವಾತಾವರಣ ತನ್ನ ಮನೆತನ ತನ್ನ ತಂದೆ ತಾಯಿ ತನ್ನ ಪಾಠ ಹೇಳಿದ ಗುರುಗಳು ಎಲ್ಲರಿಗೂ ವಿರುದ್ಧವಾಗಿ ಸೆಟೆದು ನಿಲ್ಲುವ ಕನ್ವೆಕ್ಷನ್ ಹೇಳಿಬಂದಿದೆ ಇದು ಮನಃಶಾಸ್ತ್ರ ಓದುವರಿಗೆ ಒಂದು ಸವಾಲು ಆದರೆ ತತ್ವಶಾಸ್ತ್ರದಲ್ಲಿ ಇದಕ್ಕೆ ಉತ್ತರ ಇದೆ ಏನು ಗೊತ್ತಾ ಈ ಪ್ರಭಾವಗಳು ಎರಡು ಹೇಳಿದಲ್ಲ ನಾನು ಎನ್ವಿರನ್ಮೆಂಟಲ್ ಫೋರ್ಸು ಜೆನೆಟಿಕ್ ಫೋರ್ಸು ಇದು ಎರಡೂ ಕೂಡ ಪ್ರಭಾವಗಳು ಅಂದರೆ ನಮ್ಮ ಮೇಲೆ ಬಂದ ಎಕ್ಸ್ಟರ್ನಲ್ ಫೋರ್ಸಸ್ ಜೀವಕ್ಕೆ ಅದರಂತೆ ಅದರ ಒಂದು ಸ್ವಭಾವ ಇದೆ ಆ ಸ್ವಭಾವಕ್ಕೆ ಮುಚ್ಚಳಾಗಿ ಪ್ರಭಾವ ಪ್ರಭಾವ ಬಂದದ್ದು ಅದು ಹೋಗುದು ಸ್ವಭಾವ ಇರೋದು ಅನುಭವದ ಮತ್ತೆ ಮುಚ್ಚಿರೋದಲ್ಲ ಪ್ರಭಾವದಿಂದ ನಾವು ಒಂದು ಚಿನ್ನದ ಆಭರಣ ಮಾಡ್ತೀವಿ ಅದನ್ನ ಅದನ್ನು ಗೊತ್ತಾಗ್ತಾರೆ ಕುತ್ಕೊಂಡು ಬಿಡ್ತಾರೆ ಮಾಡ್ತೇವೆ ಅದಕ್ಕೆ ಮೇಲಿಂದ ಬಟ್ಟೆ ಸುತ್ತಿ ಸ್ವಲ್ಪ ಹಳೆ ಬಟ್ಟೆ ಅರಗು ಬಟ್ಟೆ ಸುತ್ತೆ ಚಿನ್ನದಿಂದ ಗೊತ್ತಾಗಲ್ಲ ಅದಕ್ಕೊಂದು ಹರಕು ಬಟ್ಟೆ ಸುತ್ತಿ ಒಂದು ಕರ್ಗೆ ಹೊರಗೆ ಇಟ್ಟು ಕೂತ್ಕೊಳ್ಬಹುದು ನಾವು ಅವಾಗ ಚಿನ್ನದ ಹೊರಕು ಕಾಣುವುದಿಲ್ಲ ಯಾಕಂದ್ರೆ ಅದ ಹೊರಗೆ ಹಾಲು ಬಟ್ಟೆ ಸುತ್ತಿದ್ದೇವೆ ಅದ್ರ ಮೇಲೆ ಒಂದು ಕರ್ಡಿಕೆ ಆದ್ರೆ ಕರಡಿಕೆ ನೀವು ಇಡೀ ಬಟ್ಟೆ ಸುತ್ತಿ ಏನೇ ಆದ್ರೂ ಅದು ಒಂದ್ಸಲ ತೆಗಿಬೇಕು ನಾವು ಏನ ಹಾಕ್ತೇವೆ ಮುಚ್ಚಳ ಮುಚ್ಚಿದ್ದೇವಲ್ಲ ಮುಚ್ಚುವುದು ಯಾವಾಗ್ಲೂ ಯಾಕೆ ಹೇಳಿ ಬಿಚ್ಚುವುದಕ್ಕೆ ಬಿಚ್ಚುವ ಕಾರ್ಯಕ್ರಮ ಇಲ್ಲಿದ್ರೆ ಮುಚ್ಚುವುದಕ್ಕೆ ಅರ್ಥ ಇಲ್ಲ ಅದನ್ನು ನಾವು ಕರಡಿಕೆಯಲ್ಲಿ ಹಾಕಿದ್ದೇವೆ ಅಂದ್ರೆ ಯಾಕೆ ಹಾಕುವುದು ಅಂದ್ರೆ ತಂದಿಗೆ ಇಲ್ಲ ಕುಂಟಾ ಪರ್ಮನೆಂಟ್ ಕರಡಿಕೆ ಹಾಕುವುದಲ್ಲ ಅದರಿಂದ ಎಷ್ಟೇ ಮುಚ್ಚಿರಿ ಆ ಮುಚ್ಚಿದ್ದನ್ನು ಒಂದು ನಿಚ್ಚಾಗುತ್ತೆ ಬಿಚ್ಚುವುದಕ್ಕೋಸ್ಕರವೇ ಮುಚ್ಚೋದು ನಾಟಕ ಕಂಪನಿಯಲ್ಲಿ ನಾಟಕ ಶುರುವಾಗ ಮುಂಚೆ ಪರದೆ ಹಾಕಿರ್ತಾರೆ ಈ ಬರಕ್ಕೆ ಹಾಕುವುದು ಪೂರಾ ತೆಗೆದು ಬರತ್ತೆ ಎದುರೊಡೆ ಪದೇ ಹಾಕ್ತಾರೆ ಪರದೆ ಹಾಕುದು ಅಂದ್ರೆ ನಾಟಕ ಶುರುವಾಗುವ ತೆಗೆದಕ್ಕೋಸ್ಕರ ಪರ್ಮನೆಂಟ್ ಹಾಕುವುದಾದ್ರೆ ಪರದೆ ಹಾಕುವುದು ಅದರಿಂದ ಎಲ್ಲವೂ ಗೋಷ್ಠೆ ಅಡಿಗೆ ಮಾಡಲು ಬಿಸಿ ತರ ಟೇಬಲ್ ನೆಲೆ ಡೈನಿಂಗ್ ಟೇಬಲ್ ನಲ್ಲಿ ಅಂತ ಹೇಳ ಮುಚ್ಚಿರ್ತಾರೆ ಹೆಮಳು ಮುಚ್ಚಿ ಯಾಕಂದ್ರೆ ಊಟ ಒಳ್ಳೆ ಮುಚ್ಚಿ ತೆಗಿಯುತ್ತೆ ಮುಚ್ಚಿ ಮುಚ್ಚಲಿಲ್ಲ ತೆಗಿಯುತ್ತೆ ಯಾವ್ದು ಬನ್ನಿ ಯಾರು ನೀವು ಮುಚ್ಚು ಮತ್ತೆ ತೆಗಿಲಿಕ್ಕೋಸ್ಕರ ತೆಗ್ದಾಗಾದರೂ ನಿಜವಾದ ಸಂಗತಿ ತಿಳಿಯಬೇಕಲ್ಲ ಹಾಗೆ ನಾವು ಚಿನ್ನಕ್ಕೆ ಎಲ್ಲ ಮುಖ್ಯವಾದ ಹೊಳಕ್ಕೂ ಕಾಣಬಾರದು ಎಲ್ಲರೂ ಕಣ್ಣು ಕುಕ್ತಾಯ ಅಂತ ನಾವು ಬಟ್ಟೆ ಸುತ್ತಿದೆ ಉಕ್ಕಳಿಗೆ ತರಲಿಕ್ಕೆ ತೆರವು ಬಟ್ಟೆ ತೆಗ್ದು ಕೊನೆಗೆ ಮನೆಯಲ್ಲಿ ಕುದಿ ಹಾಕೊಳ್ಳುವಾಗುತ್ತೆ ಅವರನ್ನು ತೆರಳಿ ಅದರ ನಿಜವಾದ ಚಿನ್ನದ ಸ್ವಭಾವ ಅಂಗವಾಗಿ ಇದ್ದೇ ಇಟ್ಟು ಮುಚ್ಚಿಕೊಂಡಿದ್ದು ತೆರೆದಾಗ್ತಿತ್ತು ಹಾಗೆ ಪ್ರಭಾವ ಬರುತ್ತೆ ಹೋಗುತ್ತೆ ಸ್ವಭಾವ ಇರುತ್ತೆ ಮತ್ತು ಯಾವಾಗಲೂ ಇರುತ್ತೆ ಅದು ಬರುವುದು ಇಲ್ಲ ಹೋಗುವುದಿಲ್ಲ ಅದು ಪರ್ಮನೆಂಟ್ ಆಗಿ ಇರುತ್ತೆ ಚಿನ್ನದಲ್ಲಿ ಹೊರಗೂ ಇದ್ದ ಹಾಗೆ ಈಗ ಈ ದೈತ್ಯ ಸ್ವಭಾವದ ಪ್ರಭಾವ ಉಂಟಲ್ಲ ಅದು ಹೊರಗಿನಿಂದ ಬಂದದು ಆ ಪ್ರಭಾವಕ್ಕೆ ತನ್ನನ್ನು ಒಟ್ಟಿಕೊಳ್ಳದೇ ಇಲ್ಲ ಪ್ರಹ್ಲಾದ ಯಾವ ಪ್ರಭಾವಕ್ಕೂ ನೋಡಿಕೊಳ್ಳಿ ಸಾಮಾನ್ಯ ದುರ್ಬಲವಾದ ಮನಸ್ಸು ಪ್ರಭಾವಕ್ಕೆ ಒಡಿಕೊಳ್ಳುತ್ತೆ ಹಾಗಾದರೆ ಎಲ್ಲ ನಂಬಿಕೆಗಳು ನಮ್ಮ ನಂಬಿಕೆಗಳಾಗುತ್ತೆ ಆದರೆ ತುಂಬಾ ಪ್ರಬುದ್ಧವಾದಂತಹ ಒಂದು ಜೀವ ಪ್ರಭಾವವನ್ನು ಮೀರಿ ಬೆಳೆಯುತ್ತೆ ಅದು ತನ್ನ ಸ್ವಭಾವದಿಂದಲೇ ಬೆಳೀತದೆ ಆ ಪ್ರಭಾವ ನೆಲೆ ತೆಗೆದ ಉಳಿಯುವ ಸ್ವಭಾವ ಅದು ಸಹಜ ಸ್ವಭಾವ ಇದು ಪ್ರಹ್ಲಾದರಲ್ಲಿ ಧ್ರುವನಲ್ಲಿ ಇದ್ದದ್ದು ಸಹಜ ಸ್ವಭಾವ ಆದ್ದರಿಂದ ಸ್ವಭಾವ ಗರ್ಭದಲ್ಲಿ ನಾರುಗಳ ಮಾತಿನಿಂದ ಜಾಗೃತ ಆಗುತ್ತೆ ಏನೇ ಇದ್ದದ್ದು ಬಂದದ್ದಲ್ಲ ಇದ್ದದನ್ನ ಬೆಳೆಸುವುದಕ್ಕೆ ಅನುಕೂಲ ಆಯಿತು ಮತ್ತು ಯಾವಾದರೂ ಪ್ರತಿಕೂಲ ವಾತಾವರಣ ಇದ್ದಾಗ ಪ್ರತಿಕೂಲ ವಾತಾವರಣ ಇದ್ದಾಗ ಯಾವುದಾದ್ರೂ ಒಂದು ಸಂಗತಿ ಬೆಳೆಯುವುದು ಜಾಸ್ತಿ ಇವಾಗ ನೋಡಿ ನೀವು ಯಾವತ್ತು ಬೇಕಾದರೂ ಗಣಪತಿಯನ್ನು ನೀಡಿ ಯಾವತ್ತೂ ಬೇಕಾದರೂ ವಿಸರ್ಜನೆ ಮಾಡಿ ನಾವು ತಡೆಯೋದಿಲ್ಲ ಅಂತ ಸರ್ಕಾರ ಸರ್ಕಲ್ ಹೊರಡಿಸ್ತೀವಿ ಯಾರು ಏನು ಸುದ್ದಿ ಗಲಾಟೆ ಇಲ್ಲ ನಾವು ನಿಮ್ಮ ವಿಸರ್ಜನೆ ಮಾಡಿ ಬಿಡೋದಿಲ್ಲ ಅಂತ ಹೇಳಿ ಗಲಾಟೆಗೆ ನೀವು ನಿಷೇಧ ಹಾಕಿದಷ್ಟು ಒತ್ತಡ ಜಾಸ್ತಿ ಸೈಕಲ್ ಜೀವ ಗೊತ್ತಿಲ್ಲ ಈ ಸರ್ಕಾರದಲ್ಲಿರುವ ಬಂದಿಗೆ ಏನೂ ಗೊತ್ತಿಲ್ಲ ಸೈಕಲ್ ಗೊತ್ತಿಲ್ಲ ಯಾವಾಗ ನೀವು ನಿರ್ಬಂಧ ಹಾಕಿದ್ರೋ ಅವ್ರು ಹಾಕಲಾ ಒಂದು ಬರಬೇಕ ನೀವು ನಿರ್ಬಂಧ ಗಲಾಟೆ ಗಲಾಟೆ ಹಾಕಿದ್ರೆ ನಿರ್ಬಂಧ ಹಾಕಿದಷ್ಟು ಆಕ್ರೋಶ ಜಾಸ್ತಿ ಖಟ್ಟ ಜಾಸ್ತಿ ಯಾವಾಗ ಮಕ್ಕಳು ಎಲ್ಲ ಕೇಳುವ ನೀವು ಅವರಿಗೆ ಪೇಪರ್ ಮೆಂಟು ತಿನ್ನಬೇಡ ಅಂತ ಹೇಳಿದ್ರೆ ತಿಂತಾರೆ ತಿನ್ನಬೇಡ ತಿಂತೇರಂತೂ ನಿರ್ಬಂಧ ನಿಷೇಧ ಹುಡ್ಡ ಇದು ಸಮಾಜವನ್ನ ಉದ್ವೇಗಕ್ಕೆ ತಳ್ಳೆ ಇಲ್ಲಿ ಆಗುತ್ತದೆ ಪ್ರಖಾದನಿಗೆ ಧರ್ಮದ ಬಗ್ಗೆ ಅವನ ಬಳಿಯಿಂದ ಇರುವ ಆಶೀರ್ವಾದ ಕುಡಿತು ಅದಕ್ಕೆ ನಿರ್ಬಂಧ ಹಾಕಿದ ಧರ್ಮದ ಬಗ್ಗೆ ಕೇಳಬಾರ್ದು ಧರ್ಮದ ಬಗ್ಗೆ ಮಾತಾಡಬಾರ್ದು ಅವನಿಗೆ ಒಳಗಿನಿಂದ ಋಸುವಾಯಿತು ಅದು ಉದ್ದ ಸ್ಥಿತಿಯಲ್ಲಿ ಯಾವುದು ಪೂರ್ಣ ಧಾರ್ಮಿಕ ಆಗಿಬಿಟ್ಟ ಹಾಗಾಗಿ ಇವತ್ತು ಇದೆಲ್ಲ ಈ ಪ್ರಸಾದನ ಕತೆ ಏನ್ ಹೇಳಿದ ಅರ್ಥ ಈ ಸರ್ಕಾರದ ಬಂದಿ ಏನು ಹೇಳಿದ ಅರ್ಥವರು ಯಾಕಂದರೆ ಅವ್ರಿಗೆ ಯಾವ ವಿಷಯವೂ ತಿಳಿಯೋದಿಲ್ಲ ಸಹಜವಾಗಿ ನಿಜವಾಗಿ ನಾವು ಒತ್ತಡ ಹಾಕಿದರೆ ನಮ್ಮ ನಂಬಿಕೆ ಸ್ಫೋಟಗೊಳ್ಳುತ್ತೆ ಒತ್ತಡ ಹಾಕಬಾರದು ಯಾವಾಗಲೂ ಒತ್ತಡ ಹಾಕಬಾರದು ಪ್ರಸಾದನಿಗೆ ಅವರು ತಂದೆ ಮಾಡಿದ ದೊಡ್ಡ ತಪ್ಪು ದೇವ್ ದೇವರು ನಂಬಬಾರದು ನಂಬಬಾರದು ನಮ್ಗೆ ತಿಳಿದವ ವಿರುದ್ಧ ಸೆಡಗುದ್ರೆ ಒಳಗೆ ಇದ್ದ ಸಹಜ ಸ್ವಭಾವ ಉಂಟಲ್ಲ ಅದನ್ನು ಅಳಿಸಲಿಕ್ಕೆ ಬರುವುದಿಲ್ಲ ಇವನು ಪ್ರಭಾವಕ್ಕೆ ತನ್ನ ಹೊಡೆದೇ ತನ್ನ ಸಹಜವಾದ ಸ್ವಭಾವ ಅದು ದೇವರನ್ನ ಭಕ್ತಿ ಪ್ರೀತಿಯಿಂದ ಕಾಣುವ ಸ್ವಭಾವ ಅದನ್ನು ನಾನು ಹೇಳಿದ್ದೇನೆ ಶಾಲೆಯಲ್ಲಿ ಇಡೀ ಶಾಲೆಯ ಉಪಾಧ್ಯಾಯ ವರ್ಗಕ್ಕೆ ವಿರುದ್ಧವಾಗಿ ಸೆಟೆಲು ನಿಂತು ಅವರು ಹೇಳಿದ ಉಪಾಧ್ಯಾಯರು ನಮಗೆ ಎಂಥ ವಿದ್ಯೆಯನ್ನು ಕೊಡಬೇಕು ಅದನ್ನು ಕೊಟ್ಟರೆ ಉಪಾಧ್ಯಾಯರು ಇಲ್ಲದೇ ಇದ್ರೆ ನಾವು ಉಪಾಧ್ಯಾಯರ ಮಾತನ್ನು ಕೇಳಬೇಕಾದ ಅದಕ್ಕೆ ಇಲ್ಲ ಶಾಲೆಯಲ್ಲಿ ಇಡೀ ಮಕ್ಕಳನ್ನು ಎತ್ತಿ ಕಟ್ಟಿ ಉಪಾಧ್ಯಾಯ ವಿರುದ್ಧ ಅವರು ಮಾಡಿದ ಡಿಸಿಪ್ಲಿನರಿ ಆಕ್ಷನ್ ತಗೊಂಡ್ರೆ ಭಾರಿ ದೊಡ್ಡ ಡಿಸಿಪ್ಲಿನ ಆಕ್ಷನ್ ತಗೊಳ್ಬಹುದು ಅಷ್ಟು ಇಡೀ ಶಾಲೆಯ ವಿರುದ್ಧ ಆದ್ರೆ ಏನಾಗಿದೆ ಈ ಉಪಾಧ್ಯಾಯರಿಗೆ ಆ ಷಂಡ ಮತ್ತು ಮರಕ ಅಂತ ಇಬ್ಬರು ಇದ್ದಲ್ಲ ಅವ್ರು ಹೇಳ್ತಾರೆ ನೀನು ದೈತ್ಯ ವಂಶಕ್ಕೆ ಕುಠಾರ ಪ್ರಾಯ ದೈತ್ಯ ವಂಶಕ್ಕೆ ಕಳಂಕ ನೀನು ಯಾಕೆ ಹೊಂದಿದ್ದೀನಿ ದೈತ್ಯ ವಂಶದಲ್ಲಿ ಬೈತಾರೆ ಎಲ್ಲ ಮಾತಾರೆ ಆದ್ರೆ ವರ್ಷದ ಮಗ ನೋಡಿ ರಾಜಕುಮಾರ್ ಏನು ಆಕ್ಷನ್ ತಗೊಳ್ಳಿಕ್ಕಾಗೋಲ್ಲ ಅವರಿಗೆ ಭಯ ಏನಿದ್ರು ರಾಜಕುಮಾರ ನಾವು ಹುಡುಗಿ ಬರೀ ಆಡತ್ತಾ ಆದಷ್ಟು ಪ್ರಯತ್ನ ಮಾಡಿದ್ರು ಬೈದ್ರು ಓದಬಾರ್ದು ನೀನು ಶಾಸ್ತ್ರದ ವಿಷಯ ದೇವರ ವಿಷಯ ಮಾತಾಡಬಾರ್ದು ಎಲ್ಲ ಹೇಳಿದ್ರು ಏನು ಮಾಡಿದ್ರು ಕೂಡ ಅವರು ಶಾಲೆಯ ಪಠಾರದಲ್ಲೇ ಬಂದು ದೇವರ ಮೇಲೆ ಭಕ್ತಿಯ ಬಗ್ಗೆ ಮಕ್ಕಳಲ್ಲಿ ಜಾಗೃತಿಗೊಳಿಸಿ ನಾವು ದೇವರನ್ನು ಪ್ರೀತಿಸೋಣ ದೇವರ ಭಜನೆ ಮಾಡೋಣ ಮನುಷ್ಯ ಮನುಷ್ಯರನ್ನು ಪ್ರೀತಿಸಲಿಕ್ಕೆ ಕಲಿಯಬೇಕು ದ್ವೇಷ ಬೇಡ ಈ ದ್ವೇಷ ಹೊಡೆದಾಟ ಬಡದಾಟ ದೈತ್ಯ ವಂಶದ ಎಲ್ಲ ಹುಡುಗರಲ್ಲಿ ಜಾಗೃತಗೊಳಿಸಿತು ಒಂದು ದೊಡ್ಡ ದುರಂತ ಹಿರಣ್ಯ ಕಷ್ಟಗಳ ದೃಷ್ಟಿಯಲ್ಲಿ ಅದೇ ಭಯ ದುರಂತ ಇಡೀ ನಮ್ಮ ನಂಬಿಕೆಯಲ್ಲಿ ಜಾಗಾಡ್ತಿ ಬಿಡ್ತಾ ಇದ್ದಾನೆ ಈ ಐದು ವರ್ಷದ ಹುಡುಗ ಒಂದಿನ ಈ ಐದು ವರ್ಷ ಐದು ವರ್ಷ ಅಂತ ನಾನು ಹೇಳ್ತಾ ಇದ್ದೇನೆ ಐದು ವರ್ಷದಲ್ಲಿ ಬಹಳ ಮಹತ್ವದ ತಗೊಳ್ಳಿ ಸನಕ ತನಂದನಾದಿಗಳು ಶಾಪ ಕೊಟ್ಟದ್ದು ಐದು ವರ್ಷದ ಮಕ್ಕಳಂತೆಯೇ ಕಾಣಿಸಿಕೊಡಿ ಆಮೇಲೆ ದೇವರು ಪ್ರತ್ಯಕ್ಷ ಆದದ್ದು ನಾರದನಿಗೆ ಪೂರ್ವಜನ್ಮದಲ್ಲಿ ಅವನು ಐದನೇ ವರ್ಷದಲ್ಲಿ ಧ್ರುವನಿಗೆ ದೇವರು ಪ್ರತ್ಯಕ್ಷ ಐದನೇ ವರ್ಷದಲ್ಲಿ ಪ್ರಹ್ಲಾದನಿಗೆ ಮಗ ಅಂತ ಐದನೇ ವರ್ಷದಲ್ಲಿ ಐದನೇ ವರ್ಷ ಅಂದರೆ ಬಹಳ ಮಹತ್ವದ ವರ್ಷ ಆದ ಯಾಕಂದ್ರೆ ನೀವು ಶಾಲೆಗೆ ಹೋಗ್ಲಿಕ್ಕೆ ಐದು ವರ್ಷ ಆಯಿತು ಅಂದ್ರೆ ಆ ಶಾಲೆ ಕಳಿಸ್ತಾರಾಗಲೇ ಶಾಲೆ ಕಳಿಸ್ ಮಕ್ಕಳು ಕಲಿಬಿಟ್ಟು ಹೋಗುತ್ತೆ ಐದು ವರ್ಷದಲ್ಲಿ ಶುದ್ಧವಾದ ಮನಸ್ಸು ಅನ್ಪಲ್ಯೂಟೆಡ್ ಮೈಂಡ್ ಸಮಾಜದ ಸಂಪರ್ಕದಿಂದಲೂ ತೆರೆಕಟ್ಟಿಸಿಕೊಳ್ಳಿಲ್ಲ ಶಾಲೆ ಇದೆ ನೋಡಿ ಶಾಲೆಗೆ ನೋಡಿ ಐದು ಐದು ವರ್ಷದ ಮದುವೆಗೆ ಅದೇನಾದ್ರೆ ತಾಯಿ ಪ್ರಹ್ಲಾದನಿಗೆ ಅಥವಾ ಧ್ರುವನಿಗೆ ಪ್ರಹ್ಲಾದನ್ ಧ್ರುವನಿಗೆ ಆದಾಗ ಅವರಿಗೆ ದೇವರನ್ನ ಒಲಿಸಿದವಾಗ ನಮಗೆ ದೇವರೇ ಗಟ್ಟಿ ತಂದ ಅವರು ತಾಯಿ ಒಪ್ಕೊಂಡ್ಬಿಟ್ಟೆ ಶಾಲೆ ಹೋಗಿದ ಮೇಲೆ ಆರು ವರ್ಷದ ಹಾಕಿದ ಮೇಲೆ ಶಾಲೆಗೆ ಹೋದ್ಮೇಲೆ ಆದ್ರೆ ತಾಯಿ ಹೇಳಿದ ಹಾಗೆ ಕೇಳಬೇಕು ಬಿರ್ಬೋ ಒಂದು ಸಂಶಯ ಬಗ್ಗೆ ಮತ್ತೆ ತಾಯಿ ಹೇಳಿದ್ದು ಸರಿಯೋದಪ್ಪು ದೇವರು ಇದೆ ಅಂತ ಕೇಳ್ತಾರೆ ದೇವರು ಇದ್ದಾನೋ ಇಲ್ಲ ಸಂಶಯ ದೊಡ್ಡವರಾದ ಮೇಲೆ ನೀವು ಧ್ಯಾನಕ್ಕೆ ಕೂದ್ರೆ ಧ್ಯಾನ ಮಾಡಿಗಾಗುದಿಲ್ಲ ಯಾಕಂದ್ರೆ ನಾವು ದೊಡ್ಡವಾಗಿದ್ದೇವೆ ನಾವು ವಿಚಾರ ಮಾಡ್ತೇವೆ ಸುಮಾರು ಪುಸ್ತಕಗಳನ್ನು ಯಾರ್ಯಾವ್ದು ಪುಸ್ತಕಗಳನ್ನೆಲ್ಲ ಓದಿದ್ದೇವೆ ಅದರಿಂದ ನಮಗೆ ಒಂದು ಸಂಶಯ ಒಂದೇ ದೇವರಿಗೆ ಇದ್ದಾನೋ ಇಲ್ಲವೋ ಅಂತ ಧ್ಯಾನ ಕೂದ್ರೂ ಕಡಿ ದೇವರು ಇಲ್ಲ ಅಂತ ಆದ್ರೆ ಇವತ್ತು ಧ್ಯಾನ ಮಾಡಿ ಗಂಡ ಆಗಲ್ಲ ಅದು ಧ್ಯಾನವಾಣಿಗೋದಿಲ್ಲ ಅನುಷ್ಠಾನೆ ಈ ಐದು ವರ್ಷದಲ್ಲಿ ಇಂಥ ಹಚ್ಚಿಗೆ ಅವರಿಗೆ ಅವನಿಗೆ ದೇವರು ಇದ್ದಾನೆ ಅಂದ್ರೆ ಇದ್ದಾನೆ ಓ ದೇವರೇ ನನಗೆ ದರ್ಶನ ಕೊಡು ಹಠ ಮಾಡುವಷ್ಟು ದೇವರ ಇದು ದೊಡ್ಡದಾದಾಗ ಈ ಅಚಳವನ್ನು ಶ್ರದ್ಧೆ ಹೇಗಾಗುತ್ತೆ ಹಾಗಾಗಿ ಆ ಐದನೇ ವಯಸ್ಸು ಅಂತ ತುಂಬಾ ಪ್ಯೂರ್ ಮೈಂಡ್ ತುಂಬಾ ಗಾಢವಾದ ಶ್ರದ್ಧೆ ನಾವು ದೊಡ್ಡದಾದ ಹಾಗೆ ಕಳ್ಕೊತೇವೆ ಆ ಮುಗ್ಧತೆಯನ್ನು ಕಳ್ಕೊತೇವೆ ನಾನು ನಿನ್ನೆ ಚೈಲ್ಡ್ ಲೈನ್ ನೇಚರ್ ಹೋಗುತ್ತೆ ಶಾಲೆ ಹೋದ್ಮೇಲೆ ನಾವು ಚೈಲ್ಡ್ ಲೈನ್ ಆಗಿರೋಲ್ಲ ಚೈಲ್ಡೀಸ್ ಆದ್ರೆ ಶುರು ಆಗ್ತದೆ ಚೈಲ್ಡೀಸ್ ಆದ್ರೆ ದೇವರು ಬರೋದು ಅವರು ದೂರವ ಹಾಗಾಗಿ ಆ ಮುಗ್ಧತೆಯ ವಯಸ್ಸು ಮುಗ್ಧತೆ ಜತೆಗೆ ಸತ್ಯದ ಅರಿವು ಎರಡು ಸೇರಿದ್ರೆ ಅದು ಹುಧ ಮುಗ್ಧತೆ ಜತೆಗೆ ಸತ್ಯದ ಅರಿವು ಪ್ರಕರಣ ಹಾಗಾಗಿ ಅವರು ಕನ್ವ್ಯೂಷನ್ ಯಾಕೆ ಧೃತ್ತಿಯಾಗಿದೆ ಅಂತ ಅಂದ್ರೆ ಯಾರು ಹೇಳಿದ್ರು ಅವ್ರು ಬದಲಾಗಿಲ್ಲ ಮತ್ತೊಮ್ಮೆ ಹೇಳಿ ಕಳ್ತಿದ್ದ ಹಿರಣ್ಣ ಕಶಿಪು ಕರ್ಕೊಂಡು ಹೋಗಿಲ್ಲ ಹುಡುಗನೇನಾಗಿದೆ ನೋಡ್ಬೇಕು ಇವ್ರಿ ಪಾಪ ನಡುಗ ಉಪಾಧ್ಯಾಯಿ ಯಾಕೆಂದ್ರೆ ಇವರೇನು ಪಾಠ ಮಾಡಿಲ್ಲ ಅದೇ ದೇವರು ಈ ಭಯ ಮಾಡ್ತಾನೆ ಭಯದಲ್ಲಿ ನಾವು ಅಧ್ಯಾಪಕರು ಸರಿ ಹೇಳಿ ನಡು ಅಲ್ಲಿ ಹೋದ ದೇವರು ಇವ್ರಿಂದ ಅಂತೆಲ್ಲ ಜೋರು ಮಾಡಿ ಕರ್ಕೊಂಡು ಬಂದು ಗುರು ಕರ್ಕೊಂಡು ಬಂದ್ರೆ ಇಲ್ಲಿ ಇವೇ ಸಕತೆ ಹಿರಣ್ಯ ಕಶಿಪುಗಳಿಗೆ ಆಶ್ಚರ್ಯ ಇಡೀ ಜಗತ್ತು ನನ್ನನ್ನು ನೋಡಿದರೆ ಹೆದರುತ್ತೆ ನನ್ನ ಹೆದುರು ನಿಂತು ನನಗೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಹೆದರುತ್ತೆ ನಿಮಗೆ ಯಾರು ಧೈರ್ಯ ಕೊಟ್ಟವರು ನನ್ನ ವಿರುದ್ಧ ನಿನ್ನ ನನ್ನ ಮಗನನ್ನು ಎತ್ತವ ಯಾರ ನಿನಗೆ ಇಷ್ಟು ಧೈರ್ಯ ಏನಿಲ್ಲ ಬಂತು ಯಾರ ಬೆಂಬಲ ಪ್ರಹ್ಲಾದ ಘಟನೆ ನ ಕೇವಲ ನೇ ಭೌತ ರಾಜ ಬಲಿನಾಂ ಬಲಂ ಬಲಿನಾಂ ಚಾಪರೇಶ್ ಯಾರು ಬಲ ಅಂತ ನೀನು ಕೇಳೋದಾ ನನಗೆ ನಿಮಗೆ ಈಗ ಯಾರು ಬಲ ಕೊಟ್ಟದ್ದು ಪ್ರಕರಣ ಎರಡು ಶಕ್ತಿ ಇದ್ದಾಗ ನೀನೇ ನಿಂತು ಮುಂದೆ ಗೆದ್ದು ಬಿಡ್ತಾನೆ ಮುಂದೆ ಬಾಯಿಸಿ ಬಿಡ್ತೇನೆ ಎಲ್ಲರನ್ನೂ ಸೋಲಿಸಿ ನೆರೆದಾಡ್ತಾ ಇದೆಯಲ್ವಾ ನಿನಗೆ ಬಲಪಟ್ಟವನು ಯಾರು ಅವನೇ ದಿನ ನಿಂತು ಮಾತಾರು ಬಲಪಟ್ಟವ್ ನನಗೆ ನಿನಗೆ ಅಷ್ಟೇ ಅಲ್ಲಪ್ಪ ಎಲ್ಲರಿಗೂ ಬಲಗೊಡುವನ್ನು ಅವನು ಕೊಟ್ಟರೆಲ್ಲ ಅಪ್ಪ ನನಗೆ ನಿನಗೆ ಅಲ್ಲ ನಿನ್ನ ತಲೆ ನಾನೇ ಮಹಾದು ಅಂತ ನನಗೆ ಯಾರು ತಿಳ್ಕೊಂಡಿದ್ದೀನಿ ಪ್ರತಿಯೊಬ್ಬರಿಗೂ ಇದರಿಂದ ಅವರವರ ಬುದ್ಧಿಯನ್ನ ಅವರವರ ಬಲವನ್ನ ಪ್ರಚೋದನೆ ಮಾಡ್ತಕ್ಕಂತ ಒಂದು ಶಕ್ತಿ ಇದೆ ಅವನು ಎಲ್ಲರನ್ನೂ ಒಳಗಿಂದ ಕೂತು ಪ್ರಚೋದನೆ ಮಾಡ್ತಾನೆ ಅವನು ಗುಡಿಸಿದರೆ ನುಡಿತೇವೆ ಅವನು ಮಾಡಿಸಿದ್ರೆ ಮಾಡ್ತೀವಿ ಏನು ಮಾಡಿದಾಗೋದಿಲ್ಲ ಎಲ್ಲರ ಹಿಂದೆಯು ಎಲ್ಲರನ್ನೂ ನಿಯಮನ ಮಾಡತಕ್ಕಂತಹ ಒಂದು ಶಕ್ತಿ ಇದೆ ನಿನ್ನನ್ನು ಅದು ನಿಯಂತ್ರಿಸ್ತಾ ಇದೆ ನನ್ನನ್ನು ನಿಯಂತ್ರಿಸ್ತಾ ಇದೆ ಹಳ ಸಿ ಅವನಿಗೆ ನೀನು ಮತ್ತೆ ಮತ್ತೆ ನನಗೆ ಯಾರನ್ನ ಕಂಡ್ರೆ ದ್ವೇಷವೋ ಯಾರು ನನ್ನ ತಮ್ಮನನ್ನು ಕೊಂದವನೋ ಅಂತಹ ದೇವರ ಬಗ್ಗೆ ಮಾತಾಡ್ತೀನಿ ನೀವು ದೈವಿಶಕ್ತಿ ದೈವೀ ಶಕ್ತಿ ಇಂತ ನೀನು ಮನೆ ತರದ ದ್ರೋಹಿಂದ ಚಿತ್ತೊಪ್ಪನನ್ನು ಕೊಂದವನ ನನಗೆ ನಿನ್ನ ತಂದೆಯ ದ್ವೇಷ ಮಾಡಿ ನಾ ದೇವರನ್ನು ಪ್ರೀತಿಸುತ್ತಾ ಇದ್ದೆ ಇದನ್ನ ಕ್ಷಣಿಸೋ ನಿಮಗೆ ಹೇಳಿದ ನಾನು ಯಾರನ್ನು ದ್ವೇಷಿಸುವುದಿಲ್ಲ ನಿಮ್ಮ ಮೇಲೆ ನನಗೆ ದ್ವೇಷ ಇಲ್ಲ ನನಗೆ ನಿಮ್ಮನ್ನು ನೋಡುವಾಗ ಅಯೋಗ ಪಾಪ ಅಂತ ಅನಿಸುತ್ತೆ ಎಲ್ಲ ಇನ್ನೂ ಗಂಡ ಅಪ್ರತಿಗಳು ನನಗೆ ದ್ವೇಷ ಇಲ್ಲ ಮತ್ತೆ ನಿಮ್ಮನ್ನು ನೋಡುವಾಗ ಅಯೋಗಾಪ ನಮ್ಮಪ್ಪ ಇಷ್ಟು ವಯಸ್ಸಾದ್ರು ಅವರು ಇನ್ನೂ ದೇವರ ಬಗ್ಗೆ ಗೊತ್ತಿರಲಿ ದಾರಿ ತಪ್ಪಾ ಇದ್ದಾರಲ್ಲ ಅಂತ ಬೇಜಾರಾಗುತ್ತೆ ಅಷ್ಟೇ ಸಿಟ್ಟಿಲ್ಲ ನಿಮ್ಮ ಹೆದ್ದಾನವ ಇವರು ಬೇರೆ ಇಲ್ಲ ಕನ್ಫ್ಯೂಷನ್ ನೋಡಿ ನನಗೆ ನಿಮ್ಮನ್ನು ನೋಡಿದಾಗ ಇಷ್ಟು ವಯಸ್ಸಾಗಿಯೂ ಕೂಡ ನಿಮಗೆ ದೇವರ ಅರಿವು ಬರಲಿಲ್ಲ ನಮ್ಮನ್ನು ನಿಯಂತ್ರಿಸತಕ್ಕಂತಹ ಒಂದು ಶಕ್ತಿಯ ಬಗ್ಗೆ ಎಚ್ಚರ ಆಗಲಿಲ್ಲಲ್ಲ ಅಂತ ನೋವಾಗುತ್ತೆ ಮನಸ್ಸಿಗೆ ಸಿಟ್ಟುಲಿಟ್ಟು ನಿಮ್ಮ ದ್ವೇಷ ಇಲ್ಲ ಹೋಗ ಇಲ್ಲ ಈ ಒಂದೊಂದು ಮಾತ್ರ ನಿಮಗೆ ಹಿರಿಯ ಸಿಕ್ಕು ಇದೆ ಹಿರಿಂದ ಸಿಕ್ಕೂ ಇದೆ ಅವ್ನು ನಗರ ಇಂಥ ಪ್ರಸಂಗದಲ್ಲಿ ಸಿಕ್ಕಿನಲ್ಲಿ ಏನ್ ಮಾಡಲಿ ಈ ಹುಡುಗ ಬದಲಾಗಲ್ಲ ಉಪಾಧ್ಯಾಯತೆ ಮಠವನ್ನು ಸರಿ ಮಾಡ್ತೇನೆ ಅಂತಂದ್ರೆ ಏನು ಮಾಡಿಲ್ಲ ಆ ಉಪಾಧ್ಯಾಯ ನಾವು ಏನ್ ಮಾಡುವುದು ಮಹಾರಾಜ ನಾವು ಯಾವ ಶಕ್ತಿ ಪ್ರಯತ್ನ ಮಾಡಿವು ಅವರನ್ನ ಬೈದು ಬೀಳು ಎಲ್ಲ ಮಾಡಿದ್ದಾಯ್ತು ಶಾಲೆಯ ಒಳಗೆ ವಿಷಯ ಮಾತಾಡಬಹುದು ಯಾಕೆಂದ್ರೆ ವಿರ ಸಿಕ್ಕಿಲ್ಲ ಶಾಲೆ ಧರ್ಮಾಧೀತವಾದ ಶಾಲೆ ಅದನ್ನ ಇಲ್ಲಿ ಧರ್ಮದ ಬಗ್ಗೆ ಮಾತಾಡಬಾರದು ಎಲ್ಲ ಹೇರಿದ್ದಾಯ್ತು ಎಲ್ಲಾ ಏನ್ ಮಾಡಿದ್ರು ಕೂಡ ಕೇಳ್ತಾ ಇಲ್ಲ ಹುರಾ ನಾವು ಆಚೆ ಹೋದ್ರ ಮಕ್ಕಳನ್ನು ಕೂರಿಸಿಕೊಂಡು ಭಜನೆ ಮಾಡಿ ಶುರು ಮಾಡ್ತಾನೆ ಅವನ್ ಏನ್ ಮಾಡೋದ್ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಯಾರು ಏನು ಕುಕ್ತಾ ಇಲ್ಲ ನಾವು ಯಾವ ನಮ್ಮ ಶಾಲೆಯಲ್ಲಿ ತಪ್ಪಿ ಕೂಡ ಅವನ ಮುಂದಲ್ಲ ಹಿಂದಲ್ಲ ಎಲ್ಲೂ ಯಾವತ್ತೂ ದೇವರು ಧರ್ಮ ಈ ಶಾಲೆಯ ಟೆಕ್ಸ್ಟ್ ಬುಕ್ಕಿನಲ್ಲಿ ಈ ಶಬ್ದ ಇರೋಲ್ಲ ನಾವ್ ಯಾರೋ ಮಾತಿನಲ್ಲಿ ಬಾಯಿ ತಪ್ಪಿ ಕೂಡ ದೇವರು ಅನ್ನೋ ಶಬ್ದ ಬಳಸಲ್ಲ ಧರ್ಮ ಅನ್ನೋ ಶಬ್ದ ಬಳಸೋಲ್ಲ ಏನ್ ಮಾಡುದು ಆ ಹುರ ಇಷ್ಟೆಲ್ಲ ಹೆಚ್ಚು ವಹಿಸಿದ್ದು ದೇವರು ದೇವರನ್ನು ಪಡ್ಕೋತಾನೆ ಏನ್ ಮಾಡ್ತಾನೆ ಅವ್ನು ಯಾಕೆ ಈ ಬುದ್ಧಿ ಹೊತ್ತು ನಮ್ಗೆ ಗೊತ್ತಿಲ್ಲ ಉಪಾಧ್ಯಾಯಿಗಳೆಲ್ಲ ಕೈಬೇರಿಬಿಟ್ಟು ನಮಗೆ ಏನೂ ಕರ್ತಾಗ್ತಾ ಇಲ್ಲ ಅದು ಅವನ ಒಳಗಿನಿಂದ ಬಂದಿರ್ತಕ್ಕಂಥ ಸಹಜವಾದ ಸ್ವಭಾವ ನಾನು ಈಶ್ವರನಿಗೆ ದ್ಯೋ ಹೇಳಿದಾಗ ಹೇಳಿದ್ದು ಅದು ಹೊಳಗಿನ ಪ್ರಭಾವವನ್ನು ನೀಡಿ ಮನುಷ್ಯ ತನ್ನ ಒಳಗಿನ ಸ್ವಭಾವಕ್ಕೆ ಒಡ್ಡಿ ಅವನು ನಿಜವಾಗಿ ಏನೋ ಒಂದಾಗಿಬಿಡುತ್ತ ದುರ್ಯೋಧನ ದುರ್ಯೋಧನನನ್ನ ಬುದ್ಧಿವಾಲ ಹೇಳಿ ಅವನನ್ನು ಪರಿವರ್ತನೆ ಮಾಡಿ ಶಾಂತಿ ಸೂತ್ರ ಏನಾದರೂ ಮಾಡಬೇಕು ಅಂತ ಶಾಂತಿ ಸಂಧಾನ ಕಾರನಾಗಿ ಕೃಷ್ಣ ಅವಳ ಇದು ಗೊತ್ತಿದೆ ನಿಮಗೆಲ್ಲ ಅವನ ಕೃಷ್ಣನ ಹತ್ರ ಒಂದು ಮಾತು ಹೇಳ್ತಾನೆ ಅವನು ಹೋದವನು ಸಂಜೆ ಹೊರತು ಹೋಗಿದ್ದ ಮೋದಿವ್ಸ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನದ ಮಾರ್ಗತೆ ನಡೀತದೆ ಸರಿ ಸಂಜೆ ಹೋಗೋಣ ಎಲ್ಲಿ ಉಳ್ಕೋಬೇಕು ಕೃಷ್ಣ ಕೃಷ್ಣ ಬಂದ ಅಂದ್ರೆ ಉಳ್ಕೊಳ್ಲಿಕ್ಕೆ ಎಲ್ಲರೂ ನಮ್ಮನೆ ಬನ್ನಿ ನಮ್ಮನೆ ಬನ್ನಿ ಅಂತ ಡಿಐ ಸಿ ಬಂದ್ರೆ ಎಲ್ಲರೂ ಕೂಡಿದ್ದಾರೆ ಬಾಬ್ಯಾರ ಬಾಂಗ್ಲೂರು ಬಂದ್ರೆ ಎಲ್ಲಿ ಆಗಿಲ್ಲ ನೋಡಿ ಮತ್ತೊಂದು ಕಡೆ ಎಲ್ಲಿ ಆಗಿಲ್ಲ ನಮಗೆ ಅವರು ಕೂಡ ಹೋಗ್ರೆ ನಮ್ಗೆ ಆಗಿಲ್ಲ ಗೆಲ್ಲೇ ಕೃಷ್ಣ ಬಂದಾನೆ ಅಂತ ನಮ್ಮನೆ ಬರಬೇಕು ಯಾಕೆಂದ್ರೆ ಅದು ನೀವು ಮತ್ತೆ ನಾನು ಕೃಷ್ಣ ಬಂದು ಹೇಳಿಕೊಂಡು ಬನ್ನಿ ಕೃಷ್ಣ ಬಂದಿದ್ದ ಎಲ್ಲ ಗೊತ್ತೇ ಎಲ್ಲರೂ ಹೇಳ ಕೃಷ್ಣ ಒಬ್ಬನೇ ಗೆಲ್ಲದ ನಮ್ಮನೆಯಲ್ಲಿ ಕೃಷ್ಣ ಬಂದ್ರು ನಮ್ಮನೇಲೆ ಹೋಗ್ಬೇಕು ಅಂತ ಹೇಳ್ಕೊಳ್ತಿರ್ಬೇಕಾದ್ರೆ ಇದೆಲ್ಲದ್ದು ಮುಂದೆ ಕೃಷ್ಣ ಸೆಲ್ಫ್ ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಕೃಷ್ಣ ನಮ್ಮನೆ ಬೇಕು ಎಲ್ಲರೂ ಹಾಕಬಟ್ರು ದುರ್ಯೋಧನ ಎಲ್ಲರಿಂದ ವ್ಯವಸ್ಥೆ ಸರಿಯಾಗಿದೆ ಅವತ್ತಡ ಊಟ ಮಾಡಿ ಒಂದು ಒಳ್ಳೆ ರೂಮ್ ಬಿದ್ದ ಎಲ್ಲ ವ್ಯವಸ್ಥೆ ಮಾಡಿ ಕುಂದಿದ್ದ ದುರ್ಯೋಧನ ಮತ್ತೆ ಅಲ್ಲಿ ಬಂದ್ರು ಕೃಷ್ಣ ಧೃತರಾಷ್ಟ್ರಯೋಧನ ಸಮರ್ಯೋಧನನ ಮಗಳು ದುರ್ಯೋಧನ ಮಗಳನ್ನ ಕೃಷ್ಣನ ಮಗ ಸಾಂಬಾ ಮಗುವಾಗಿ ಹಾಗಾಗಿ ದೀಗ ಬೇರೆ ದುರ್ಯೋಧರ ಒಳ್ಳೆಯ ಕೃಷ್ಣ ರಾತ್ರಿ ನಮ್ಮನೆ ಊಟ ಹೋಗಿ ಇಲ್ಲ ನಾನು ನಿಮ್ಮನೆ ಉಳ್ಕೊಳ್ಳೋಲ್ಲ ಕೃಷ್ಣ ಯಾರಪ್ಪ ನಾವು ಸಂಬಂಧಿಕರಲ್ವ ಬೀಗರಲ್ವ ನಮ್ಮನೆ ಉಳ್ಕೊಳ್ಳೋಲ್ಲ ಒಂದು ವಿಷಯ ನಾನು ಬಂದದ್ದು ನಿನಗೆ ಬುದ್ಧಿವಾರ ಹೇಳಿಕೆ ಪಾಂಡವರ ಅಂಬಾಸಿಡರ್ ಆಗಿ ಬಂದವ ನಾನು ನಾನು ನಾಳೆ ಬುದ್ಧಿವಾರ ಆಗಿರ್ಬೇಕು ನಿಮ್ಮ ಮನೆಯಲ್ಲಿ ಊಟ ನಾನು ಪ್ಪಲ್ಲ ನಿನ್ನ ಅನ್ನಕ್ಕೆ ನಾನು ಹಂಗಿ ಹಾಗೆ ನಾನು ಮಾತಾಡಿದ ಹೌದು ನನಗೆ ಅದರಿಂದ ನಿನ್ನ ಮನೆಗೆ ಊಟ ಮಾಡುವುದು ಕಾನೂನು ರೀತಿಯ ನಿಷಿದ್ಧ ಒಂದು ಸಂಗತಿ ನೋಡಿ ಕೃಷ್ಣ ಒಂದೊಂದು ಎರಡೇ ವಿಶ್ಲೇಷಣೆ ಹಾಗಾದ್ರೆ ಮತ್ತೆ ಇನ್ನೊಂದು ಸಂಗತಿ ಏನು ಗೊತ್ತಾ ಇವು ಇನ್ನೊಬ್ಬರೇ ಊಟ ಯಾಕೆ ಮಾಡೋದು ಎರಡೇ ಕಾರಣಕ್ಕೋಸ್ಕರ ಇನ್ನೊಬ್ಬರ ಮನೆ ಊಟಕ್ಕೆ ಹೋಗಬೇಕು ಇವತ್ತು ಎರಡೇ ಕಾರಣ ಒಂದು ಸಂಪ್ರೀತಿ ಭೂಜಿಯಾನಿ ಅನ್ನಾನಿ ಅಪಭುಜಿಯಾನಿವನ ನಟ ಸಂಪ್ರೀತಿ ರಾಜ್ಯ ಇನ್ನೊಬ್ಬರ ಮನೆಗೆ ಗುಟ ಹೋಗೋದಕ್ಕೆ ಎರಡೇ ಕಾರಣ ಯಾವಾಗ ತುಂಬಾ ಬೇಕಾದವರು ಕರೆದಿದ್ದಾರೆ ಪ್ರೀತಿಗೋಸ್ಕರ ಹೋಗಿದೆ ಅಷ್ಟು ಪ್ರೀತಿಯಿಂದ ಕರೆದಿದ್ದಾರೆ ಹೋಗದೆ ಹೇಗೆ ಓಕೆ ಒಂದು ಕಾರಣ ಪ್ರೀತಿಗೋಸ್ಕರ ಹೋಗೋದು ಇನ್ನೊಂದು ಕಾರಣ ಉಂಟು ಮನೆಗೆ ಊಟ ಕೇಳಿದ್ರೆ ಎರಡು ಮನೆಗೆ ಹೋಗುತ್ತದೆ ಅದು ಪ್ರೀತಿ ಮನೆಯಲ್ಲಿ ಅಕ್ಕಿಯೇ ಇಲ್ಲ ಕಡೆಗೆ ಇವತ್ತು ಎಲ್ಲಿ ವಿಶೇಷ ಪ್ರೀತಿಪಕ್ಷ ಯಾರ ಮನೆಯಲ್ಲಿ ಮಹಾನೆ ಯಾಕಂದ್ರೆ ಮನೆಯಲ್ಲಿ ಇಲ್ಲ ಅಕ್ಕಿ ಊಟ ಕೇಳದೆ ಇದ್ರೆ ಇನ್ನೊಬ್ಬರ ಮನೆ ಹೋಗ್ತೇವೆ ಪ್ರೀತಿಗೋಸ್ಕರ ಊಟಕ್ಕೆ ಇದ್ರೂ ಹೋಗ್ತೇವೆ ಕೃಷ್ಣ ಹೇಳೋದಿಲ್ಲ ನಾನು ನಿನ್ನ ಮನೆಗೆ ಯಾಕೆ ಬರ್ಬೇಕಯ್ಯ ಪ್ರೀತಿಗೋಸ್ಕರ ಬರಬೇಕು ನೀನು ಪ್ರೀತಿಯಿಂದ ಕರೀತಾ ಇರೋದಲ್ಲ ರಾಜಕೀಯದಲ್ಲಿ ನಾನು ಊಟ ಕೇಳಿದ್ರೆ ಬಂದದ್ದಲ್ಲ ಸೊ ನೋ ಡೌಟ್ ಅಂದ್ರೀದಾ ಭೀಷ್ಮ ದ್ರೋಣಾದಿಗಳು ನಮ್ಮನೆ ಮದುವೆ ಆಗುವುದಂತ ನಿಂತಿದ್ರು ಈಗ ಅವರು ಈ ಕೇಳಿಕೂ ಹೇಗಿಲ್ಲ ಮದುವೆ ಆಗುವುದು ಕಾತೆ ಸುಮ್ನೆ ದೈವ್ ಹತ್ರ ಬಂದು ನಿಂತಿದ್ದಾರೆ ಕೃಷ್ಣ ಹೇಳಿದ ಇಲ್ಲಿಲ್ಲ ನಿಮ್ಮ ಯಾರ ಮನೆಗೂ ಬರೋಲ್ಲ ನಾವು ಯಾಕಪ್ಪ ನಿನ್ ಪರ ಹುಡುಕ್ತುಪುರಿ ಮಾಡುತ್ತಿದ್ದಾವ ನಾವು ಯಾಕೆ ಬರೋಲ್ಲ ಯಾಕೆ ಬರೋಲ್ಲ ದ್ರೌಪದಿಯನ್ನು ಸಭೆಗೆ ಹೇಳಲ್ವಾ ಜ್ಯೂಜಿನಲ್ಲಿ ಸೋತು ಧರ್ಮರಾಜ್ಯ ಸೋತೆಯಿಂದ ಎರಡು ಬಾರಿ ದ್ರೌಪದಿಯನ್ನು ಹೇಳಿದ ದುರ್ಯೋಧನ ದುಶಾತನ ಹೇಳ್ಕೊಂಡು ಬಂದ ಅಲ್ವಾ ನೀವ್ರು ಕೂತಿದ್ರಿ ಆ ಸಭೆಯಲ್ಲಿ ಕೂತವರಲ್ಲೇ ಒಲೆ ಉಳಿದ್ರು ಗ್ರೀಷ್ಮ ದೂರವ್ರು ನೀವು ಕೂತಿದ್ರಿ ಅಲ್ವಾ ಏನು ಮಾಡಿದ ನೀವು ಕೇಳಿದ ಕೃಷ್ಣ ನಾವು ಏನು ಮಾಡಿದ ನೋಡಿ ಕಂಟ್ರ್ ಅಷ್ಟೇ ಮಾಡಿದ್ದೆ ಒಂದು ಹೆಣ್ಣಿಗೆ ಸಭೆಯಲ್ಲಿ ಮನಭಂಗಾಗುವಾಗ ಜವಾಬ್ದಾರಿ ಇರುವ ಮನೆಯ ಮನೆಯ ಶಿರಿಯರಾಗಿ ನೀವು ಕಂಟ್ರಳ್ಬಿಟ್ಟು ನೋಡಿದ್ರೆ ತಪ್ಪು ಹೇಳಿದ್ರೀಯಾ ನಿಮ್ಮ ಮನೆಯನ್ನ ಉಂಡಬಾರ್ದು ಕೃಷ್ಣ ಇದು ಕೃಷ್ಣ ಅದೇ ಅಲ್ಲಿ ಮಾತಾಡೋದು ಒಂದು ಹೆಣ್ಣಿಗೆ ಅನ್ಯಾಯ ತಪ್ಪು ಹೇಳಿದ್ರೆ ನೀವು ಬಾಯಿ ಇರಲಿಲ್ಲ ನಿಮ್ಮ ಮನೆಯನ್ನ ಉಂಡಬಾರದು ಯಾರು ತರಲು ಮನೆ ಹೋಗಿಲ್ಲ ಮತ್ತೆ ಇದು ತರೀದೇ ಇದ್ದವ್ವ ಯಾರಿದ್ದಾರೆ ಆಹ್ವಾನವೇ ಮಾಡ್ಬೇಕು ಇದರ ಕರಿ ಹೋಗೋದು ಯಾಕೆಂದ್ರೆ ಅವ್ರಿಗೆ ಒಳಗಿನಿಂದ ಪ್ರಾಮಾಣಿಕತೆ ಹೃದಯ ಕರೆಯುವುದು ನಾಟಕ ಅವರು ಕರೆಯಲಿಲ್ಲ ಹೃದಯ ಅವನ ಹೃದಯದಲ್ಲಿ ಕೃಷ್ಣನಿಗೋಸ್ಕರ ನಿರಂತರವಾಗಿದೆ ಅವರು ಒಬ್ಬನೇ ದ್ರೌಪದಿಯನ್ನ ಕಥೆಯನ್ನು ಎರಡಾಗಿ ಅನ್ಯಾಯಾಂತ ಕೂಗಿದವು ನೇರ ಕೃಷ್ಣ ಅವಾಗ ಇದರ ಹೇಳ್ತಾನೆ ಕೃಷ್ಣ ನನ್ನ ಮನೆ ಬಂದಿ ನನಗೆ ಸಂತೋಷ ಆಯಿತು ನಾನು ಮನೇಲಿ ಏನು ಮಾಡಿಲ್ಲ ಬಿಂಡಿ ನಾನು ಅದಕ್ಕೆ ಬಂದಿದ್ದೀಯ ಅಲ್ಲೆಲ್ಲ ಸುಮ್ಮನೆ ಸಾರು ಹುಡಿ ಎಲ್ಲ ಮಾಡಿದ್ದಾರೆ ಬೆಂದು ಊಟಕ್ಕೆ ಗುಂಪೆಯಲ್ಲಿ ಬಂದು ಗೊತ್ತಾರೆ ಕೃಷ್ಣ ಅಲ್ಲೆಲ್ಲ ಬೆಂಕಿ ಪ್ರವಾನ ಮಾಡಿದ್ದಾರೆ ಬೇಡ ನನಗೆ ಆದ್ರೆ ನೀನು ಹೊರವಾಗಿತ್ತು ಕೃಷ್ಣ ಯಾಕೆ ನೀನು ಬಂದರೂ ಕೂಡ ದುರ್ಯೋಧ ಒಕ್ಕೋಲ್ಲ ಅವನು ಯಾರ ಮಾತನ್ನು ಕೇಳಿ ಅಧ್ಯಕ್ಷ ಇಲ್ಲ ಅವನಿಗೆ ನೀನು ಬಂದರೂ ಒಕ್ಕೋಲ್ಲ ಅದಕ್ಕೆ ಕೃಷ್ಣ ಏನ್ ಹೇಳ್ತಾನ ಅದು ನನಗೂ ಗೊತ್ತಿದೆ ನಾನು ಬಂದರೂ ದುರ್ಯೋಧನ ಒಕ್ಕೊಳ್ಳ ಅನ್ನೋದು ನನಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಮತ್ತೆ ಯಾಕೆ ಬಂದದ್ದು ನನಗೆ ನೀವು ಗೊತ್ತಿಲ್ಲ ಎಲ್ಲರಿಗೂ ಇವರು ಹೇಳ್ತಾರೆ ಕೃಷ್ಣ ಅವತ್ತು ನಾ ಕೇಳ ಬಾಧಿತ ಬೇಕು ಅಂತ ಕೃಷ್ಣನೇ ಅರ್ಧವರ್ತ ಮಾಡಿದ್ದಂತೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗಲಿ ಎಂದದ್ದು ನಾನು ಹೇಳಿದ್ರು ಕೇಳೋದಿಲ್ಲ ಯಾಕೆಂದ್ರೆ ಅವ್ರಿಗೆ ಜೀವ ಸ್ವಭಾವವೇ ಇರ್ತದ ಇದಕ್ಕೆ ಬಂದ ಹೇಗೆ ಇಡೀ ಜಗತ್ತ ಎದುರು ನಿಂತು ಪ್ರಖ್ಯಾತ ತನ್ನ ನಿರೋದ್ರಿಂದ ಬರಲಾಗಲಿ ಯಾಕೆಂದ್ರೆ ಅದು ಪ್ರಭಾವ ಅಲ್ಲ ಅದು ಸ್ವಭಾವ ದುರ್ಯೋಧನ ಇಡೀ ಜಗತ್ತ ಎದುರು ನಿಂತು ಕೂಡ ತನ್ನ ಹಟಮಾ ತನ್ನ ಮಂಡುತನದಿಂದ ಅವನು ಬರಲಾಗಲ್ಲ ಯಾಕೆಂದ್ರೆ ಅದು ಪ್ರಭಾವ ಅಲ್ಲ ದುರ್ಯೋಧನ ಸ್ವಭಾವ ಸೊ ಬೀಜನ ಸ್ವಭಾವ ಏನೋ ನೀವು ಹಾಗೂ ಬೀಜ ಬಿತ್ತಿ ಮಾವಿನ ಆಗಬೇಕು ಅಂತ ಅಪೇಕ್ಷೆ ಪಡಬಾರ್ದು ಅಂದ್ರೆ ಹಾಗೆ ಆಗ ಅಂದ್ ಮತ್ತೆ ಎಲ್ಲರಲ್ಲಿ ಮಾಲಿಹ್ಣೆ ಆಗುವ ಸ್ವಾರಥ್ರಿ ಯಾವ ಗಿಡ ಹಾಗೂ ಮಾವಿನ ಹಣ್ಣೆ ಆಗುವ ನೋಡ್ತಾನೆ ಅಲ್ಲವಾ ಹುಡಿ ಒಂದು ಖಾದ ಎಲ್ಲ ಬೇರೆ ಬೇರೆ ಟೇಸ್ಟ್ ಬೇರೆ ಬೇರೆ ಹಣ್ಣು ಇರುವುದೇ ತಾನೇ ಸೌಂದರ್ಯ ಹಾಲು ಗಾಯ ಬಿತ್ತಿದ್ರು ಸಿಹಿ ಹಣ್ಣು ಮಾಲು ಗಾಯ ತೀಜ ಬಿತ್ತಿದ್ರು ಸಿಹಿ ಹಣ್ಣು ಹುಲ್ಸಿ ಹಾಕಿದ್ರು ಸಿಹಿ ಹಣ್ಣಾದ್ರೆ ಅಯ್ಯೋ ದೈ ಸೃಷಿಯೇ ಬೇಡ ಅಂತ ಸೃಷ್ಯಾಗ ವೆರೈಟಿ ಬ್ಯೂಟಿ ಆಫ್ ಕ್ರಿಯೇಷನ್ ಒಂದ್ಸಲ್ತಿ ಒಬ್ಬ ಬೆಂಗಳೂರಿನಲ್ಲಿ ಪ್ರವಚನ ಮುಗಿದ ಮೇಲೆ ನನ್ನ ಹತ್ರ ಒಂದು ಆಕ್ಷೇಪ ಆಗೋದು ಈ ದೇವ್ ಒಂದೊಂದು ನನ್ನ ಒಂದೊಂದು ತರ ಮಾಡಿದ್ಯಾಕೆ ನಾನು ಹೇಳಿದೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದು ಬೇಡ ಯಾಕೆಂದ್ರೆ ಸಮಾಜ ಏನು ಗೊತ್ತು ಉಂಟ ದೇವ್ರು ತರ ಮಾರಿಲ್ಲ ಒಂದೇ ಥರ ಮಾಡಿ ಅಂತ ಇಟ್ಕೊಳ್ಳಿ ಅವಾಗ ನೀವು ದೇವರ ಒಂದೇ ತರ ಮಾಡಿದ ಯಾಕೆ ಒಂದೇ ಒಂದೊಂದ್ರೆ ಒಂದೊಂದ್ರೆ ಯಾಕೆ ಇಲ್ಲ ಎಲ್ಲ ಪ್ರತಿ ಏನ್ ಒಂದೇ ತರ ಮಾಡ್ಲಿಕ್ಕೆ ಮಾಡಿದ್ರೆ ನೀವು ಪ್ರಶ್ನೆಲ್ಲ ಒಂದೇ ತರ ಮಾಡಿ ವೆರೈಟಿ ಯಾಕೆ ಮಾಡಲಿಲ್ಲ ಸೊ ಏನ್ ಮಾಡಿದ್ರು ಪ್ರಶ್ನೆ ಮಾಡ್ಲಿಕ್ಕೆ ಬರುತ್ತೆ ಅದು ಬುದ್ಧಿ ಲೇಟಾಗಿದ್ದು ಪ್ರಶ್ನೆ ಮಾಡ್ತಾರೆ ಹೌದು ವೆರೈಟಿ ಬ್ಯೂಟಿ ಎಲ್ಲ ಒಂದೇ ತರ ಎಂದ್ರೆ ಅಲ್ಲಿ ಎಂತ ದುರಂತ ನೋಡಿ ಒಬ್ಬೊಬ್ರು ಒಂದೊಂದು ತರ ಇರೋದ್ರೆ ಎಲ್ಲ ಮನುಷ್ಯರು ಒಂದೇ ತರ ಇಟ್ಬಿಟ್ಟಿದ್ರೆ ಗಂಡಂತರ ಎಲ್ಲರೂ ಒಂದೇ ತರ ಯಾರು ನೋಡಿ ಯಾರು ಗುರುತಾಗಲಿಲ್ಲ ಗಂಡ ಯಾರು ಹೆಂಟಿ ಯಾರು ಗಂಡ ಯಾರು ಹಂಗ ಒಂದೇ ತರ ಹೀಗೆ ಆಗಿ ಮುಖದಲ್ಲಿ ಬದಲಾವಣೆ ಎಲ್ಲರೂ ಹೇಗ್ರೂ ಆಗಿದ್ರೆ ಈಗ ಸೃಷ್ಟಿ ಅಂದರೆ ಅದಕ್ಕೆ ಇನ್ನೊಂದೇನು ಅಂದ್ರೆ ದೇವರು ಯಾವುದೂ ಒಂದು ತರದ ಎರಡು ವಸ್ತುಗಳನ್ನು ಸೃಷ್ಟಿ ಮಾಡಿಲ್ಲ ಪಾಪಿ ಮಾಡುವ ದುರ್ಬುದ್ಧಿ ಮನುಷ್ಯರಿಗೆ ಮಾತ್ರ ದೇವರಿಗೆ ಇಲ್ಲ ಅವರು ದಾನ ಮಾಡಿದ್ರೆ ದಾನಿ ಮಾಡೋದೂ ನ್ಸ್ ಕ್ರಿಯೇಷನ್ ನೀವು ಗಮನಿಸ್ತೀನಿ ಒಂದು ಮರಣ ಎರಡು ಎಲೆ ಒಂದೇ ಬಂದಿದೆ ಎಲ್ಲವೂ ಇದರಿಂದ ಹಾಗಾಗಿ ಆ ಸ್ವಭಾವ ಏನು ಅದೇ ಪ್ರಸಾದ್ ನಾವು ಪ್ರಹ್ಲಾದನ ಕಥೆಯಲ್ಲಿ ತಿಳಿಬೇಕಾದೇನು ಪ್ರಹ್ಲಾದ ತನ್ನ ಸ್ವಭಾವವನ್ನು ಐದನೇ ವರ್ಷದಲ್ಲಿ ಕಂಡುಕೊಂಡ ತಾನು ಏನು ನಾನು ಏನು ನಮಗೆ ನಾನು ಏನು ಅನ್ನೋದು ಹುಡುಗರೇ ದೊಡ್ಡ ಸಮಸ್ಯೆ ಆಗಿಬಿಟ್ಟು ಪ್ರಹ್ಲಾದ ಕಂಡು ಕಂಡುಕೊಂಡ ನಿಂತು ತಂದೆ ಇದು ಹೀಗೆ ಹೇಳಿ ವಿಪರೀತ ಸಿಕ್ಕುವಂತು ವಿಪರೀತ ಸಿಕ್ಕುವಂತ ಅವನು ಏನ್ ಮಾಡಿದ ಹೆದಂಗ ಕಸಿಪು ಮನುಷ್ಯ ಸಿಟ್ಟಿಗೆ ಈ ಮಗುವನ್ನು ಇನ್ನೂ ಐದಾರು ವರ್ಷದ ಹಸುಳೆಯನ್ನು ಪರಮಾನು ಕಾರ್ಯ ಒಳಪಡಿಸಿ ಆಮೇಲೆ ಎಲ್ಲಿ ತಂದ್ರೆ ಯಾವ ಆಭಿಚಾರ ಕುರಿಯ ಹಂತಕದ್ರೂದ ವಿಶನಾಶನ ಸಮುದ್ರಕವಿಲಕ್ಷ ಆ ಮಗುವಿಗೆ ವಿಷ ಕುಡಿಸಿದ ಸತೋರ್ಲಯ ದೇವರನ್ನ ನಂಬು ಮಗ ಇರಬಾರದು ಈ ಶಕ್ತಿಯ ದೇಶದ ದೇವರ ನಂಬೆ ಸತುಹದಯವ ಅಂತ ವಿಷ ಕುಡಿಸಿದ ಯಾವ ಸಮಯ ಆಗೋದು ವಿಷವರು ಶೋಧಿ ಸಂಬಂಧ ಸ್ವಯಂ ಕ್ಷೇತ ಸಂಪುಟ ಹೇಳ್ತಾರೆ ಕಾಳಿದಾಸ ವಿಷದ ಮರ ಆದರೂ ಕೂಡ ನಾವು ನಟು ನೀರು ಹಾಕಿ ಬೆಳೆದಿದೆ ಅಂತ ಹೇಳಿ ಮನಸ್ಸು ಬರಬೇಕು ಅಯ್ಯೋ ನಾನೇ ಯಾರು ನಟದ ಸಡೆಯುವುದು ಹಾಗೆ ಎಷ್ಟು ಕೆಟ್ಟ ಮಕ್ಕಳೇ ಇಲ್ಲಿ ತಮ್ಮ ಮಗು ಅಂತ ಒಂದು ರೀತಿ ಇರುತ್ತೆ ನಾವು ಯಾವ ರೀತಿ ಕೆಟ್ಟದಾಗಿ ನಡ್ಕೊಂಡು ದ್ವೇಷ ಮಾಡ್ಲಿಕ್ಕೆ ಆಗೋಲ್ಲ ಅವು ದ್ವೇಷ ಮಾಡಿದ್ರು ಪ್ರತಿಯಾಗಿ ದ್ವೇಷ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಇವನು ಇಂಥ ಒಂದು ನಿರ್ಘಣವಾದಂತಹ ಸ್ವಭಾವ ಅಂದ್ರೆ ನನ್ನ ವಿರುದ್ಧವಾಗಿ ನಡ್ಕೊಳ್ಳತಕ್ಕ ಮಠ ಬದುಕಿಗಳಾದ ವಿಷ ಕೊಡಿ ವಿಷ ಕುಡಿಸಿದ ಹಾಲಿನ ಕೈಯಲ್ಲಿ ಹೆಚ್ಚಿಸಿದ ಇಂಥ ನಾನು ಎಲ್ಲ ಬೆಟ್ಟದ ಕೆಳಗೆ ಎಸೆ ಬಿಡಿ ಸಮುದ್ರ ಕೊಲ್ಲ ಎಸೆಲ್ಬಿಡಿ ಅವ್ರು ಹೇಳಬಾರದು ಅಂತ ಒಂದು ಇಷ್ಟು ಮಾಹಿತಿ ನಾನು ಕೈ ಹೋಗಿಲ್ಲ ಅದು ಮಾಡಿ ಮತ್ತೆ ನಾನೇ ಕೈಯ ಕೊಚ್ಚರಿಸಿದ ಸಮುದ್ರಕ್ಕೆ ಹಾಕಿ ಆನೆ ಕೈಯಲ್ಲಿ ಕೂಸಿ ಆಮೇಲೆ ಮದುವೆ ವಿರುದ್ಧ ವಿಚಿತ್ರ ಮಾತ್ರ ಯಾರಾದ್ರೂ ಹೇಳಿ ಇತಿಹಾಸದಲ್ಲಿ ಮದ್ರ ಸಾಯ್ಬೇಕು ಅಂತ ಅಪರೇ ಮಾತ ಮಾಡಿ ಮಾಡಿದ್ದಾರೆ ಅಧಿಕಾರ ಕ್ರಿಯಾ ಅಂತ ಮದ ಮೇಲೆ ಅಧಿಕಾರ ಮಂತ್ರ ಮಾತ ಅದು ಮಾತ ಮಾಡುದು ಅಂತ ಒಂದು ಕೆಲವೊಮ್ಮೆ ಮಾತನಾಡುದು ಯಾಕೆಂದ್ರೆ ಮಾತಾಡೋ ಒಂದು ಪ್ರಯೋಗ ಅವನು ತಾನೇ ಹೇಳಿದ್ರು ವಶೀಕರಣ ಪ್ರಯೋಗ ಉಂಟು ಏನು ಈ ಹುಡುಗ ಬದಲಾಗಲಿಲ್ಲ ಒಂದು ಒಂದು ತಮಾಷೆ ಅಂತಂದ್ರೆ ನೀವು ವಿಷ ಕೊಟ್ಟ ಯಾಕೆ ಪ್ರಖಲಾದ ಸಾಯಲಿಲ್ಲ ಹಾವುದಿಂದ ಪರಿಚಿತ್ರ ಯಾಕೆ ಪ್ರಕಾದ ಸಾಯಲಿಲ್ಲ ನೀವು ಮಾತು ವಿಕ್ರಾಸ್ ಇವತ್ತು ಇವತ್ತು ಮಾಡರ್ನ್ ಸೈನ್ಸ್ ಕೂಡ ಹೋಗ್ತಾ ಇದೆ ಅಮೆರಿಕಾದಲ್ಲಿ ಒಂದು ಪುಸ್ತಕ ಬರೀತಾ ಇದೆ ಅದೇ ನನ್ನ ನೆನಪಿನ ಪ್ರಕಾರ ಅದರ ಹೆಸರು ಟ್ವೆಂಟಿ ಫಸ್ಟ್ ಸೆಂಚುರಿ ಅಂತ ಇರ್ಬೇಕು ಅದು ಹಿಂದೆ ಟ್ವೆಂಟಿ ಸೆಂಚು ಇಲ್ಲ ಈಗ ನಾವು ಟ್ವೆಂಟಿ ಫಸ್ಟ್ ಸೆಂಚು ಗೆ ಎರಬೇಕು ಇದು ಹಿಂದೆ ಒಂದು ಹತ್ತು ಹದಿನೈದು ವರ್ಷಗಳ ಕಡೆಗೆ ಟ್ವೆಂಟಿ ಫಸ್ಟ್ ಸೆಂಚುರಿಂದ ಮುಂದೆ ವಿಜ್ಞಾನ ಹೇಗೆ ಬೆಳೆಯುತ್ತೆ ಏನೇ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ಪುಸ್ತಕ ಅದರಲ್ಲಿ ಇವತ್ತು ಸಂಗತಿ ಬರೀತು ಏನಂದ್ರೆ ನಾನು ಒಬ್ಬ ಮನುಷ್ಯನಿಗೆ ನೋವು ಮಾಡ್ಬೇಕು ಅಂತ ಮನಸ್ಸಿದೆ ಒಂದು ಸ್ವಂತ ಹೋಗಿ ಇಡಬೇಕು ಅಂತ ಮನಸ್ಸಾಗಿದೆ ಆದ್ರೆ ಒಂದೊಂದು ವೈದ್ಯರ ಮೇಲೆ ಊರುಲಿದೆ ಏನು ಮಾಡಬೇಕು ದೂರದಲ್ಲಿ ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ತಾನೆ ಆ ಪುಸ್ತಕದಲ್ಲಿ ಓದಿದ್ದೆ ಇದು ಈಗ ನನಗೆ ಆಧಾರದ ಮನುಷ್ಯ ಫೋಟೋಗ್ರಾಫಿ ತರಿಸು ಅದು ಎಕ್ಸಾಟ್ನ್ ಕಾಪಿ ನಾಳೆ ಅಲ್ಲ ದೇವರು ಹಾಗೆ ಮಾಡುವುದಿಲ್ಲ ಮನುಷ್ಯ ಮಾಡ್ತಾರೆ ಅದರಂತೆ ಕಾಪಿ ಫೋಟೋಗ್ರಾಫಿ ತರಿಸು ಅದು ಟೆಕ್ನಿಕ್ ತುಂಬ ಇದೆ ನೀವು ಇದನ್ನು ಎಕ್ಸ್ಪೇರಿಮೆಂಟ್ ಮಾಡಿಕೊಂಡು ಇನ್ನು ಒಂದು ಫೋಟೋಗ್ರಾಫಿ ತರಿಸು ತರಿಸಿ ಅವನಿಗೆ ಸ್ವಂಟ ಬಲಿಬೇಕಲ್ವಾ ಆ ಫೋಟೋಗ್ರಾಫಿಯಲ್ಲಿ ಆ ಸೊಂಟದ ಹಬ್ಬಕ್ಕೆ ಮುಳ್ಳಿನಿಂದ ಪಿನ್ ಆ ಸ್ವಂಟವನ್ನು ಗಾಯಗೊಳಿಸಿ ಅದೇ ಒಮ್ಮೆ ಅಲ್ಲಿ ಸೊಂಟ ನೋವು ಅರ್ಭಾಗುತ್ತೆ ಕೈಯಾ ವಿಚಿಕ್ರಾ ಚಿತ್ರದಲ್ಲಿ ಮಾಡೋದ ಹಾಗೆ ಒಬ್ಬ ಮನುಷ್ಯನ ಮೇಲೆ ಮಾತನಾಡುವವರು ಅವನ ಹೆಸರು ಕುಲ ಗೋತ್ರ ಎಲ್ಲ ಹೇಳಿ ಅವ್ರದ್ದು ಬೋಬೆ ಮಾಡಿ ಅದನ್ನೇ ಸ್ವಾಗುವ ಆಟ ಅದಕ್ಕೆ ಅವ್ರ ಕೈ ನೋಚೆ ಅಥವಾ ಸೈಂಟಿಫಿಕಲ್ಲಿ ಸತ್ಯ ಡನ್ ಅಂತ ಒಂದು ಸರ್ ಬಂದ ಐನೂರು ಐದು ಒಂದು ಫೋಟೋ ಹೆಚ್ಚಿಸಿದ್ರೆ ಆ ಫೋಟೋ ಯಾರ್ದು ಆ ರೀತಿ ಮೈಲಿ ಹೋಮ್ ಭಾಷೆ ಮಾಡಿ ಬರುತ್ತೆ ಸೊ ಇವತ್ತು ನಾವು ಹಿಕ್ಕಳು ಅಂತ ಯಾವುದನ್ನ ಒಂದು ಕಾಲದಲ್ಲಿ ಸೋಬಾಳು ಬುದ್ಧಿಜೀವಿಗಳು ಮೂಢನಂಬಿಕೆ ಅಂತ ಹೇಳ್ತಾ ಇದ್ರೋ ಅದನ್ನು ಮಾಡಿ ಬರುತ್ತೆ ಅಂತ ಈ ಜನರಿಗೆ ಹೇಳಿಕತ್ತಿದ್ದಾರೆ ಯಾವ್ದು ಮೂಢನಂಬಿಕೆಯೋ ಯಾವುದು ನಿಜ ನಂಬಿಕೆಯು ಹೇಳಬೇಕಾಗಿದ್ರೆ ಈಗ ಯಾಕೆ ಇದೆಲ್ಲ ಇಷ್ಟೆಲ್ಲ ಪರಿಣಾಮಕಾರಿಯಾಗುವ ಸಾಧನಗಳು ಪ್ರಹ್ಲಾದನ ಯಾಕೆ ಪರಿಣಾಮ ಆಗಲಿಲ್ಲ ಒಂದು ವಿಷಯ ಏನು ಎಲ್ಲ ಔಷಧಗಳಾಗಲಿ ನಿಮ್ಮ ಪ್ರಯೋಗಗಳಾಗಲಿ ನಮ್ಮ ಮೇಲೆ ಪರಿಣಾಮ ಮಾಡುವುದು ಬೇಸಿಕಲಿ ಅದು ಮನಸ್ಥಿತಿಯನ್ನು ಹೊಂದಿಕೊಂಡಿದೆ ಈಗ ನೋಡಿ ಒಬ್ಬ ಮನುಷ್ಯ ದಾರಿಗೆ ಹೋಗ್ತಾ ಇರ್ತಾನೆ ದಾರಿಗೆ ಹೋಗ್ತಾ ಅವನಿಗೆ ಒಂದು ಹಾವು ಕಚ್ಚುತ್ತೆ ಅಂತ ಹೇಳಿ ಸತ್ತೆ ಅವನಿಗೆ ಹಾವು ಕಾಣಿಸಲ್ಲ ಹಾವು ಕಚ್ಚುತ್ತೆ ಕಚ್ಚಿದಾಗ ನೋಡ್ತಾನೆ ನೋಡುವಾಗ ಹಾವು ಹೋಗಿರುತ್ತೆ ಅಲ್ಲಿ ಒಂದು ದೊಡ್ಡ ಮುಳ್ಳಿರುತ್ತೆ ಹೋ ಮುಳ್ಳುಸಿದ್ರು ಹಾವಲ್ಲ ಅಂತ ತೀರ್ಮಾನ ಮಾಡ್ತಾನೆ ವಿಷಯ ಇರೋದಿಲ್ಲ ಕಚ್ಚಿದ ಹಾವೆ ಆದ್ರೆ ನನ್ನ ಮನಸ್ಸು ಏನು ತೀರ್ಮಾನ ಮಾಡಿದೆ ಇದು ಹಾವಲ್ಲ ಅಂತ ವಿಷಯ ಇರೋದಿಲ್ಲ ಮತ್ತೊಂದ್ರೆ ಹೋಗುವಾಗ ಹುಳ್ಳು ಚುಚಿತು ಅದೇ ಪಕ್ಕದಲ್ಲಿ ನೋಡುವಾಗ ಹಾವು ಹೋಗ್ತಾ ಇದೆ ಹಾವು ಕಚ್ಚಿತ ತಿಳ್ಕೊಂಡ ಹಾವು ಕಚ್ಚಲ ಮುಳ್ಳು ಚುಚಿದ್ದು ವಿಷಯ ಏರುತ್ತೆ ಅವರಿಗೆ ಹಾಗಾದ್ರೆ ವಿಷಯ ಏನು ಹಾವಿನಿಂದ ಅಲ್ಲ ನೀವು all the diseases are basically psychological ಮನಸ್ಸು ಅದನ್ನು ಆಕ್ಸೆಪ್ಟ್ ಮಾಡಿ ಓಡಬಹುದು ಇದು ಇವತ್ತು ಆಲ್ಮೋಸ್ಟ್ ಸಿದ್ಧಾಂತವಾಗಿ ಎಲ್ಲರೂ ಒಪ್ಪಿಕೊಂಡಂತಹ ವಿಷಯ ಹಾಗಾಗಿ ಇವನು ಏನಾಗಿದೆ ಗೊತ್ತ ಇವನ ಮನಸ್ಸು ಯಾವ ಪ್ರಯೋಗ ಮಾಡಿ ನೀವು ಎಂತ ಇಸಿಕ್ರಾಫ್ಟ್ ಮಾಡಿ ದೇವರು ನನ್ನ ರಕ್ಷಿಸುತ್ತಾನೆ ನಾವು ಯಾವ ಅಪಾಯಕ್ಕೂ ಒಳಗಾಗುದಿಲ್ಲ ಅವನ ಮನಸ್ಸಿನ ಕನ್ವ್ಯೂಕ್ಷನ್ ಒಂದಲ್ಲ ಅದು ರಕ್ಷಣೆ ಮಾಡಬಹುದು ರಕ್ಷಣೆ ಕೇವಲ ವಿಶ್ವಾಸಃ ಶರಣ್ಯೂಷನ್ ಇನ್ ಪ್ರೊಟೆಕ್ಟರ್ ಅವರಿಗೆ ದೇವರು ರಕ್ಷಿಸುತ್ತಾರೆ ನಮಗೆ ನಾವು ಹಾಗೆ ಮಾಡುವುದಿಲ್ಲ ಅವ್ರನ್ನ ನೀವು ಕೇಳಬಹುದು ಅಷ್ಟು ಸುಲಭ ಅಲ್ಲ ದೇವರು ರಕ್ಷಿಸ್ತಾನೆ ಅಂತ ಕೂತ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಯಾವ್ದಾದ್ರೂ ಪ್ರಾಬ್ಲಮ್ ಅಂದ್ರೆ ದೇವರು ಪರಿಹಾರ ಮಾಡ್ತಾರೆ ಅಂತ ಕೂತ್ಕೊಳ್ಳಿ ತಕ್ಷಣ ನಮ್ಮ ದೇವರ ನಮಗೆ ಕೂತ್ಕೊಂಡು ಆಗಿಲ್ಲ ಬರ ನಿಮ್ಮ ಜಾಗ ನೀವು ಮಾಡಿ ಉಂಟು ಅದು ಹೋಗ್ಬೇಕು ಸೊ ದೇವರನ್ನು ನಂಬಿ ಕೂತ್ರಿ ಆಗಲಿಲ್ಲ ನಮ್ಮ ಜಾಗಕ್ಕೆ ನಾವು ಮಾಡ್ಬೇಕು ಅಂತ ವಾರ ಮಾಡ್ತಾ ಇದ್ದಾರೆ ಹಾಗಾಗಿ ಅವನಿಗೆ ಆ ಒಂದು ಕನ್ವಿಕ್ಷನ್ ಉಂಟಲ್ಲ ಮಾನಸಿಕವಾದ ನಿರ್ಧಾರ ಯಾವ ಪ್ರಯೋಗ ಇವ್ರು ಮಾಡಿಲ್ಲ ಅವನು ಏನಾದರೂ ಪರವಾಗಿ ಕುಕ್ಕು ಶುರುವಾಯಿತು ಹೆಣ್ಣಿನ ಶಿಕ್ಷಿಗೆ ನಾನೆಲ್ಲೋ ನನ್ನ ಮಗನ ಕೈಯಲ್ಲೇ ಸೋಲ್ತಾ ಇದ್ದೇನೆ ಅವನ ಮುಂದೆ ನಾನು ಸಂಗ್ರಹ ಆಗ್ತಾ ಇದ್ದೇನೆ ಈ ಎಲ್ವತ್ತು ವರ್ಷದ ಎರಡು ದಶಕ್ಕೂ ಐದು ವರ್ಷದ ಹುಡುಗ ಸಿಕ್ಕ ನನ್ನ ಮುಂದೆ ಈ ಹುಡುಗ ನನ್ನಕ್ಕಿಂತ ಎತ್ತರಕ್ಕೆ ಬೆಳಗು ನಿಂತು ನನಗೆ ಚಾಲೆಂಜ್ ಮಾಡ್ತಾ ಇದ್ದಾನೆ ನನ್ನ ಎಲ್ಲ ಕನಸುಗಳು ನನ್ನ ಎಲ್ಲ ನಂಬಿಕೆಗಳು ಎಲ್ಲರೂ ರುಚು ಮಾಡ್ತಾ ಇದ್ದಾನೆ ಈ ಹುಡುಗ ಅಂತ ತತ್ತರಿಸಿ ಹೋಗ ಬಹಳ ಅದ್ಭುತವಾದ ಸೈಕಾಲಜಿ ಆಯ್ತು ಇವನು ಗಡಿಯಾಗಿಂತ ಎಲ್ಲ ನನಗೆ ಬಲ ಕೊಟ್ಟವನು ನಿನಗೆ ಬಲ ಕೊಟ್ಟವನು ಒಬ್ಬನೇ ಎಲ್ಲರನ್ನು ರಕ್ಷಿಸುವವನು ಇಟ್ ಇಸ್ವತ್ರ ಕಸ್ಮಾತ್ ಸಂಭೆ ನಿನ್ನ ದೇವರು ಎಲ್ಲರೂ ಹೇಳಿದಾರಪ್ಪ ಈಸ್ಟ್ ಆಕಾಶ ಎಲ್ಲಿದೆ ಅಂತ ಕೇಳಿದಾಗ ಆಯ್ತಪ್ಪ ಎಲ್ಲಿದ್ದಾನೆ ಎಂದರೆ ಆಕಾಶ ಎಲ್ಲಿದೆ ನಾನು ಹೇಳಿ ಎಲ್ಲಿ ಎಲ್ಲ ಕಡೆ ಎಲ್ಲಿದೆ ಆಕಾಶ ಇರೋದು ಯಾರು ಎಲ್ಲಿ ಅಲ್ಲಿ ಇದ್ದವರು ಎಲ್ಲಿದ್ದಾನೆ ಎಲ್ಲ ಕಡೆ ಇದ್ದಾನೆ ಅಸ್ಮಾತ್ ಸ್ತಂಭೇನು ಅನುಷ್ಯದೇ ಅಲ್ಲ ಹಾಗೆ ನಮ್ಮ ಮನೆ ಯಾರೇ ಅಂಬದಲ್ಲೂ ಇದ್ದಾನೆ ನಿಮ್ಮ ದೇವರು ಅದೇ ಸ್ತಂಭದೇ ಅರಮ ಯಾವಾಗಲೂ ಬುಧು ಹೋಗಿದ್ದರು ಅದೇ ಹೋಗಿ ಸ್ತಂಭವಾಗಿ ಅದು ಸ್ತಂಭವಾಗಿ ಇಡೀ ಕಟ್ಟಡದ ಭಾಗವನ್ನು ಹುಡುಗ ಶಕ್ತಿ ಕೊಟ್ಟು ಅದೇ ಅವರು ಇದ್ದಾರಾಲು ಅರಮ ಬದು ಹೋಗ್ತಿದ್ದೆ ಯಾವಾಗಲೂ ಏನು ಹೇಳಿದ್ರೆ ಈ ಹುರ ವಿಜಲಾಗ ಎಲ್ಲ ಕಡೆ ಇದ್ದಾರೆ ಈ ಮಾತು ಕೇಳಿ ಕರೆಯಿರಿ ಕಾಣದೇನು ಹೋಗಿ ಮುಷ್ಠಿಯಿಂದ ಕತ್ತೆಯಿಂದ ಓದಬೇಕು ಪ್ರಹ್ಲಾದ ಪ್ರಹ್ಲಾದನಿಗೆ ತಂಬ ಅಂದ್ರೆ ಬೇರೆ ಹಿರಣ್ಯ ಕಶುಪಿಗೆ ತಂಬ ಅಂದ್ರೆ ಬೇರೆ ಸಂದರ್ಭ ಹಿರಣ್ಯ ಕಶುಪಿ ತಂಬ ಅಂದ್ರೆ ಕಲ್ಲಿನಿಂದ ಕೆಟ್ಟಿದ ಒಂದು ಆಯುಧ ಒಂದು ಪುಸ್ತಕ ಅಥವಾ ಕಾಂಕ್ರೀಟ್ನಿಂದ ಆವಾಗ ಹೇಳುದು ನಮ್ಗೆ ನಮಗೆ ಅರ್ಥ ಆಗುವರದ ಒಂದು ಆಕಾರ ವಿಶೇಷ ಅಥವಾ ಕಬ್ಬಿಣದ ಅಥವಾ ಕಲ್ಲಿನ ಅಥವಾ ಕಾಂಕ್ರೀಟ್ನ ಒಂದು ಆಕಾರ ವಿಶೇಷ ಬಸವಾದ್ರಿಗೆ ಯಾವುದು ಅಲ್ಲ ಕಂಬ ಅಂದ್ರೆ ಮತ್ತೆ ಅದರಲ್ಲಿ ತುಂಬಿರುವ ಭಗವಂತನ ಎಲ್ಲರೊಳಗೂ ಭಗವಂತನ ಕಾಣುವ ನಾವು ಅದರಿಂದ ಕಂಬಗಳು ಮಾತ್ರ ಅಲ್ಲ ಯಾವುದೂ ಕಾಣುತ್ತಿಲ್ಲ ಹೊರಗೆ ನಂದು ಫಾರ್ಮು ಫಾರ್ಮ್ ಈಸ್ ನಾಟ್ ಇಂಪಾರ್ಟೆಂಟ್ ಲೆಸೆನ್ಸ್ ವಿಜನ್ ಈಸ್ ಇಂಪಾರ್ಟೆಂಟ್ ನೋಡಿ ನಾವು ಮನುಷ್ಯನ ಹೇಳ್ತೇವೆ ಯಾರು ಶಾಮರಾಯರು ಶಾಮರಾಯರು ಯಾರು ದೋಷಗಳು ಹಂಗಿ ಕೋಟು ಹಾಕೊಂಡು ಬಂದಿರ್ತಾರೆ ಓಹ್ ಪಾಪ ನನ್ನಂತಹ ಮಹಳ್ಳಿ ಹುಡುಗರು ಎಂದು ಬರ್ತಾರೆ ಓಹ್ ಈ ಕೋಟಿಗೆ ಈ ಪ್ಯಾಂಟಿಗೆ ಶಾಮರಾಯರು ಅಂತ ಹೆಸರು ಯಾರು ತೋರಿಸಿದ್ರು ಹಾ ಈ ಕೋಟು ಸಾಮ್ರಾಜು ಅಲ್ಲ ಕೋರ್ಟ್ ಬ್ಯಾಂಕ್ ಸಾಮ್ರಾಜ್ಯ ಮತ್ತೆ ಅದು ಹೊಳಿರೋ ಕೂಡ ಅದು ಹೊಳಿರು ಚರ್ಮ ಓಹೋ ಅದರ ಈ ಕಲಿ ಚರ್ಮ ಸಾಮ್ರಾಯರು ಕರಿಚರ್ ಅದರೊಳಗೆ ಅದೊಳಗೆ ಮಾನಸ ಎಲ್ರಿಗೂ ಅಸ್ತಿ ಬಂದಿರಲ್ಲ ಅಸ್ತಿ ಬಂದಿರೋ ಅದೊಳಗೆ ಹೋಗ್ತೇ ಓ ಯಾರ ಇದ್ದಲ್ಲ ಆ ದೇಶಕ್ಕೆ ಸಾಮರಾಜ್ ಕಲಿತೇವೋ ಯಾರು ಹೋಗಿ ಆ ದೇಶ ಬಿದ್ದು ಹೋಗುತ್ತೋ ಅದು ಸಾಮ್ರಾಜ್ರು ಅದು ಕಾಣೋಲ್ಲ ಅಲ್ಲ ಶಾಮರಾಜ್ರು ಕಾಣಲ್ಲ ಹೀಗೆ ಆದ್ರಿಂದ ನಾವು ಹೇಳುವ ನಮ್ಗೆ ಕಾಣುವ ವಸ್ತು ಆ ಶಬ್ದದ ಅರ್ಥ ಅಲ್ಲ ಶಬ್ದದ ಅರ್ಥ ಇದೆ ಅದಕ್ಕೂ ಕಾಣಲು ಅವರಿಗೆ ಎಲ್ಲಾ ಶಬ್ದಗಳು ಅದ್ರ ಹೋಗಿ ದೇವರ ಕಬ್ಬಾದ್ರೆ ದೇವರು ಕೋಟೆ ಅಂದ್ರೆ ದೇವರು ಪತ್ತಲ ಅಂದ್ರೆ ದೇವರು ಮನೆಯಿಂದ ದೇವರು ಕಲ್ಲು ಅಂದ್ರೆ ದೇವರು ಮಣ್ಣು ಅಂತ ದೇವರು ಮರ ಆದರೆ ದೇವರು ಅದರೊಳಗೆ ಭಗವಂತನ ಶಕ್ತಿ ಸಾಂಬಿಗಿರುವ ಶಕ್ತಿ ಐತೆ ಪ್ರಹ್ಲಾದನ ಈ ಫಿಲಾಸಫಿ ಹಿರಣ್ಯ ವಿಶ್ವಿಗೆ ಹೇಳ್ತು ನಮ್ಮಲ್ಲಿ ಅನೇಕ ಜನ ಹಕ್ರಿಗೆ ಅರ್ಥ ಆಗಲಿಲ್ಲ ಇನ್ನು ಪ್ರಹ್ಲಾದನ ಫಿಲಾಸಫಿ ಹಿರಿಯ ವಿಶ್ವಿಗೆ ಹೇಳ್ ಅರ್ಥ ಆಗಬೇಕು ಅದು ಪ್ರಹ್ಲಾದ ಎಲ್ಲ ತಂಬೆಲ್ಲರೇ ಭಗವಂತ ಐತಾನೆ ಕೃಷ್ಣ ಒಂದು ಮಾತು ಹೇಳುತ್ತಾನೋ ಗೀತೆಯಲ್ಲಿ ಕೌಂಟೇ ಪ್ರತಿ ಜಾನೇ ಹಿ ನಮೇ ಭಕ್ತ ಪ್ರಣಶ್ಚಿತಿ ಕೃಷ್ಣ ಒಂದು ಮಾತ ನಾನು ನನ್ನ ಮಾತನ್ನಾದರೂ ಮೀರಿಯೇನೆ ಆದ್ರೆ ನನ್ನ ಭಕ್ತರು ಮಾತನ್ನ ನಾವು ಇರೋದು ಅಷ್ಟು ಪ್ರೀತಿ ಜ್ಞಾನಿಗಳು ಭಕ್ತರು ಎಷ್ಟು ಪ್ರೀತಿ ಅಂದರೆ ಅವು ಏನು ಹೇಳಿದ್ರೆ ಅದನ್ನ ಮಾಡ್ತಿದ್ದ ಏನಾಯ್ತು ಒಂದು ಅನಿವಾರ್ಯತೆ ಬಂತು ಪ್ರಕರಣ ಹೇಳಿದ್ದಾನೆ ಈ ಕಂಬದಲ್ಲಿದ್ದಾನೆ ಅಂತ ಕಂಬದಿಂದ ಹೊರಗೆ ಬಂದು ಹೆಣ್ಣೆ ಕಷ್ಟದಿಂದ ತೋರಿಸಿಕೊಳ್ತಾ ಇದ್ರೆ ಎಲ್ಲಿದ್ದಾನೆ ಯಾರು ಅಂತಾನೆ ನಗನ ಹುಡುಗರ ಮಾತು ಸುಳ್ಳಾಗುತ್ತೆ ಭಗವಂತನಿಗೆ ಉಪಾಯ ಎಲ್ಲ ಕಂಬದಿಂದ ಕೂಡಿ ಬರಬೇಕು ಯಾಕಂದ್ರೆ ಪ್ರಕರಣ ಹುಡಿಬೇಕು ಪ್ರಹ್ಲಾದರ ಮಾತು ಹೊಡಿಬೇಕು ದೇವರಿಗೆ ತನ್ನ ಮಾತು ಹೊಡಬೇಕು ಕಾಲಿಗೆ ಏನಿಲ್ಲ ಅವ್ರ ಮಾತನ್ನು ನಾನು ಮಾತು ನಡೆಸಿಕೊಂಡಿಲ್ಲ ಅಂತಲೇ ಹೋಗಲ್ಲ ಪಾಪ ಬರುತ್ತಾ ದೇವರೇ ಏ ದೇವರು ಸುಳ್ಳ ಹೇಳಿದ್ರೆ ಪಾಪ ಬಂತು ಯಾ ಏನು ಬರೋಲ್ಲ ಅದು ಬೇರೆ ಆದ್ರೆ ಪ್ರಹ್ಲಾದ ಆಡಿದ ಮಾತು ಸುಳ್ಳಾಯಿತು ಅಂತ ಆಗಬಾರದು ನಾ ನನ್ನ ಭಕ್ತರು ಈಗ ಹಿರಣ್ಯ ಹುಟ್ಟಿ ಬಂದದ್ದೇ ತನಕಾದಿಗಳ ಮಾತು ಉಳಿಸುವುದಕ್ಕೋಸ್ಕರ ಅವಾಗ ಏನು ಹೇಳಿದ್ದ ಭಗವಂತ ನೀವು ಹೇಳಿ ಹೇಳಿದ್ರೆ ಅದನ್ನು ಆಗಬಹುದು ನನ್ನ ಕರ್ತವ್ಯ ಯಾಕಂದ್ರೆ ಜ್ಞಾನಿಗಳು ನನಗೆ ಜ್ಞಾನಿಗಳು ನನಗೆ ನನಗೆ ದೇವತೆಗಳು ವ್ಯಕ್ತಮಾನ ಹಾಗಾಗಿ ಜ್ಞಾನಿಗಳು ಭಕ್ತರು ಮಹಿಳೆಯನ್ನು ನಡೆಸಿಕೊಡಬೇಕು ಅನ್ನುವಂತೋಸ್ಕರ ಭಗವಂತ ತಮ್ಮದಿಂದ ಕಾಣಿಸಿಕೊಂಡ ನನಗೆ ಇವಾಗ ನಾಡದಲ್ಲಿ ನರಸಿಂಹಾರ ನೋಡಿ ಗೊತ್ತಿಲ್ಲ ನಮಗೆ ನರಸಿಂಹಾರ ನೋಡಿ ನಮ್ಗೆ ಅದನ್ನ ನಮಗೆ ನರಸಿಂಹಧಾರ ಅಂತ ಹೇಳಿದು ಒಂದು ರೊಟ್ಟಿನ ಕಂಬುದನ್ನು ನೋಡಬಹುದು ಒಂದು ರಟ್ಟಿನ ಕಂಬ ಆ ರಟ್ಟಿನ ಕಂಬವನ್ನು ಮಳೆಯಲ್ಲ ಜೋಡಿಸಿ ಹಾರಿ ಇಟ್ಟಿರ್ತಾರೆ ಇವನು ಹೋಗಿ ಗೊತ್ತಿರತಕ್ಕ ನರಸಿಂಹ ರಟ್ಟ ಆಕೆ ಸರಿಸಿಬಿಡ್ತಾನೆ ಹೊರಗೆ ಬರ್ತಾನೆ ಹೀಗೆ ಅಲ್ಲ ಕಂಬ ಒಡೆದು ಅಥವಾ ಅದನ್ನು ನೋಡುವಂತ ಇವನು ಕತ್ತಿಯಿಂದ ಕಂಬವನ್ನು ಕತ್ತರಿಸ ಅದು ತುಂಗಾಗಿ ಹಾರಿ ಹೋಗಿದ್ದ ಕಲ್ಲು ಕಂಬದ್ದು ಅಷ್ಟು ಪ್ರತಿಮೆ ಹೊಡೆದಿದ್ದಾರೆ ಅದು ಕಂಬದ ಒಡೆಗಳಿಂದ ಹೀಗೆ ತರ್ಕೊಂಡು ನರಸಿಂಹ ಹೊಡೆದು ಬಂದ ಅಲ್ಲಿ ಕಂಬಳ ಕಂಗ ಹಾಗೆ ಇದೆ ಕಂಬಳ ಎಂದು ನಿಮಗೆ ನೋಡ್ತಾನೆ ಪ್ರಹ್ಲಾದ ಬಯಸಿದಂತಹ ಭಗವಂತನ ಮಾತುಗಳ ಭಗವಂತನ ರೂಪ ಕಂಡಿದೆ ನೋಡಿ ನೀವು ಗಮನಿಸಿ ಈ ದಶಾವತಾರದಲ್ಲಿ ಈ ಎರಡು ಸಂಗತಿಗಳಿವೆ ಒಂದು ನಮ್ಮ ಕಣ್ಣಿಗೆ ಕಾಣುವ ಭೌಗೋಳಿಕವಾದಂತಹ ಅವತಾರಗಳು ಪರಶುರಾಮ ರಾಮ ಬುದ್ಧ ಇವೆಲ್ಲ ಆ ಕಾಲದ ಜನ ಭೂಮಿಯಲ್ಲಿ ಓಡಾಡಿದ್ದಲ್ಲ ಕಂಡ ರೂಪಗಳು ಆದರೆ ನರಸಿಂಹ ವಾಮನ ಮತ್ಯ ಕುಂಭ ಇವೆಲ್ಲ ಊರಿನ ಜನ ಎಲ್ಲ ಕಂಡರೂಪಗಳೆಲ್ಲ ಇವು ವಿಜುವಲ್ಲಿಂದ ದೇಶ ಆ ಕೆಲವು ವ್ಯಕ್ತಿಗಳಿಗೆ ಆದಂತಹ ವಿಷಂತ ಹಿರಣ್ಯ ಕೃಷಿಕುವಿಗೆ ಅವನು ಒಳಗಿನಿಂದ ಇರತಕ್ಕಂಥ ಭರ್ತ ಹಬ್ಬ ಅವನು ತನ್ನ ಬಿಡುಗೋಸ್ಕರ ಭಗವಂತನನ್ನು ಸ್ಮರಿಸ್ತಾ ಇದ್ದಾನೆ ಹಿರಣ್ಯ ಕೃಷಿಪು ಅದಕ್ಕಿಂತ ಭಗವಂತನನ್ನು ಸ್ಮರಿಸ್ತಾ ಇದ್ದಾನೆ ದ್ವೇಷದಿಂದ ಒಂದು ದೇವರ ಮೇಲೆ ದ್ವೇಷ ದ್ವೇಷದ ಜತೆಗೆ ಒಂದು ದಯಶೀವನಿಗೆ ನಾನು ಮನುಷ್ಯರಿಂದ ಸಾಯಬಾರದು ಪ್ರಾಣಿಗಳಿಂದ ಸಾಯಬಾರದು ಆದ್ರೆ ಹೊತ್ತು ಸಾಯಬಾರದು ಸಾಯಂಕಾಲ ರಾತ್ರಿ ಹೊತ್ತು ಸಾಯಬಾರದು ವರದರಿಗೆ ಎಲ್ಲ ಕೇಳಿದ್ದೇನೆ ಅದು ನನ್ನನ್ನು ಕೊಡತಕ್ಕ ಶಕ್ತಿ ಬೆಳೀತಾ ಇದೆ ನಾನು ಸಾಕ ಇದ್ದೀನಿ ಅನ್ನೋ ಫೀಲಿಂಗ್ ಆಗ್ಬಿಡೋ ಅದರಿಂದ ಅವನ ಭಯಕ್ಕೆ ಎಂಥ ರೂಪ ಕಾಡಬೇಕು ಅಂತ ರೂಪವನ್ನೇ ಕಂಡ ಏನೇನು ಕಶಿಮು ಏನು ಕಂಡ ನೋಡಿದಾನೆ ಪ್ರಾಣಿಯೋ ಅಲ್ಲ ಪ್ರಾಣಿ ಅಲ್ಲ ನಮಗೆ ನಮಾನುಷಂ ಪ್ರಾಣಿ ಅಲ್ಲೆಲ್ಲ ಮನುಷ್ಯರಿಂದಾಗಿದೆ ಮನುಷ್ಯ ಅನ್ಮ ಮನುಷ್ಯ ಅಲ್ಲ ಮುಖಸಾಗಿದೆ ನಮೃದ ನಮಾನುಷ್ ಇದು ಮನುಷ್ಯ ರೂಪವಲ್ಲ ಇದು ಪ್ರಾಣಿಯು ಯಾಕೆ ಹೀಗಾಯ್ ಓ ನನ್ನ ಕಟ್ಟೆ ಮುಗಿ ಕೂಡ ಇದಕ್ಕೆ ನಾನು ಮನುಷ್ಯನಿಂದ ಸಾಯಬಾರದು ಪ್ರಾಣಿ ಎಂದು ಸಾಯಬಾರದು ಓಹ್ ಇದು ಮನುಷ್ಯನ ಪ್ರಾಣಿ ಅಲ್ಲ ಇಂದಾಯ್ಬೋದ ಅವರಿಗೆ ಆರು ಕೂಡ ತಕ್ಷಣ ಆಮೇಲೆ ಹದಿನೂ ಹತ್ತು ಸಾಯಬಾರದು ರಾತ್ರಿ ಹೊತ್ತು ಸಾಯಬಾರದು ಹೀಗಾಗಿ ಹದಿನೂ ಮುಗಿದು ರಾತ್ರಿ ಶುರುವಾಗಲಿಲ್ಲ ಸದ್ಯ ಹೊತ್ತು ಓ ಅದು ಸರಿ ಆದ್ರೆ ಯಾಕೆ ಕೊಡ್ತಾನೆ ನಾನು ಒಳಗೂ ಸಾಯಿ ಬರಗು ಒಳಗೂ ಸಾಯಬಾರದು ಬರಿದ್ದೇನೆ ಏನೇ ಬಂದ್ರೆ ಒಳಗೆ ಒಂದು ಹೊರಗೆ ಅಲ್ವಾ ಹೇಳ್ಕೊಳ್ತಾನೆ ಅವಳಿಕೆ ಅಂತ ಅವತ್ತಿ ಹೊತ್ತು ಸಾಯ ಹೊರಟವನಿಗೂ ಕೂಡ ಒಂದು ಬದುಕುವ ಒಂದು ಸಣ್ಣ ಆಶಾ ತಂತ್ರ ಕೆಲಸ ಮಾಡ್ತಾ ಇದ್ದಾರೆ ಅವನು ಯಾವ ಬಂದ್ರೆ ನನ್ನ ಹೊರಗೆ ಬೋಲಿಕ್ಕೆ ಆಗೋದು ಹೊರಗೆ ಬೋಲಿಕಾಗುದಿಲ್ಲ ಎಲ್ಲಿ ಬಂದು ಒಂದೊಳಗೆ ಒಂದೊಳಗೆ ಆಗುತ್ತಲ್ವಾ ಅಂದ್ರೆ ಒಂದು ಹುಚ್ಚು ಧೈರ್ಯ ಆದ್ರೂ ಮುಗಿತು ನನ್ನ ಕತೆ ಮುಗೀತು ಅಂತ ಭಯ ಭಯದಿಂದ ಅವನ ನೋಡ್ತಾ ನೋಡ್ತಾ ಇದ್ದ ಹಾಗೆಯೇ ಹಿರಿಯ ಕಸಿಗೂ ಬಂದ ಎದು ಹೋರಾಟಕ್ಕೆ ಬಂದ ಬಂದಾಗ ನರಸಿಂಹ ಅದಕ್ಕಿಂತ ವೇಗವಾಗಿ ಬಂದು ಅವನನ್ನ ಕೈಯ ಎತ್ತಿಸಿದ ಎತ್ತಿಸಿದುದು ಕೂತ್ ಬಿಟ್ಟೆ ಎಲ್ಲಿ ಒಳಗೂ ಅಲ್ಲ ಒಳಗು ಹೊಸ್ತಲು ಹೋಗುತ್ತಿಟ್ಟ ಮನೆ ಹೊರಗೋಗಸ್ತಿನಲ್ಲಿ ಕೂತದ್ದೇ ಹಿರಣ್ಯ ಘಟನೆಗೆ ಕೂತಿದೆಯಿಂದ ಹೊರಗಡೆ ಎಲ್ಲಾ ಹಿಡಿದ್ರು ಕೂತ್ಬಿಡಿನ ಬರಗೋಲ್ಲ ಹೊರಗೋಗ್ಬಿಟ್ಟಾನೆ ಕೂತು ತನ್ನ ಪಡೆ ಮೇಲೆ ಇಟ್ಟುಕೊಂಡು ಅವ್ಗೆ ಎದೆ ಬಗೀತಾ ಇದ್ದಾನೆ ಎದೆ ಬಗೆದು ಅವನ ಕರುಳೆ ತನ್ನ ಕೊರಗೆ ಹಾಕೊಂಡು ಭಯಾನಕವಾಗಿ ಆ ದೃಶ್ಯ ನೋಡಿದರೆ ಯಾವಾಗಲೂ ಹಾಗೆ ಇದೊಂದು ಯುದ್ಧದ ಟೆಕ್ನಿಕ್ ಶತ್ರುಗಳನ್ನು ಹೆದರಿಸುವ ಒಂದು ಟೆಕ್ನಿಕ್ ಮಹಾಭಾರತ ಯುದ್ಧದಲ್ಲಿ ಒಂದು ಘಟನೆ ಮಾಡಿ ದುಶಾಸನನ್ನ ಭೀಮಸೇನ ಕೊಲ್ಲ ದುಶಾಸನ ಭೀಮಸೇನ ಕೊಂದ ಮೇಲೆ ಅವನು ಎದೆಯನ್ನ ಬದಲು ಅದರಲ್ಲಿ ಬೊಗಸೆಯಲ್ಲಿ ನೆತ್ತರ ತೆಗೆದು ನೋಡಿ ದ್ರೌಪದಿಯನ್ನ ತದೇ ಎಳೆದು ತಂದು ಮಾನಭಂಗ ಮಾಡಿದ ಪಾಪ ಎತ್ತರು ಕುಡಿತಾ ಇದ್ದಾನೆ ಧೈರ್ಯ ಇದ್ದವರು ದೊಡಿಯಿಂದ ಬಾಯಿಸಿಲ್ಲ ಅದನ್ನು ನೋಡಿ ಅಲ್ಲಿ ನಿಂತಿದ್ದ ಸರ್ಣ ಮುಗಿಸಿಲಿಲ್ಲ ಭೀಮಸೇನ ಕೆಲಸ ಇದ್ದು ಕುಡಿಯಲಿಲ್ಲ ಈ ಗರು ಆದ್ರೆ ಅವನು ಟಕ್ರೆ ಎದುರಿಸುವ ಎದುರಿಸುವಂತಹ ಚೆಕ್ರೆ ಕುಡಿಯಲಿಲ್ಲ ಭೀಸೆ ಇದು ಮಹಾಭಾರತ ಸ್ಪಷ್ಟವಾಗಿ ನೋಡುವರೆ ಮುಷಿತಾ ಇದ್ದಾನೆ ನೋಡಿ ದಾವೇ ಆಗಿ ತಲೆ ಆರಾಮ ಭೀಮಸೇನ ಕೆಲಸ ಅಷ್ಟೇ ಅವನ ಎದುರ ಹಾಗೆ ನರಸಿಂಹನ ಈ ಉಗ್ರರೂಪ ಎಷ್ಟು ಉದ್ದಂದ್ರೆ ಅಲ್ಲಿ ನಿಂತವರೆಲ್ಲ ಗದೇ ಆಗಬೇಕು ದೇವತೆಗಳು ಸ್ತೂತ್ರ ಮಾಡಿದ್ರು ಕೋಪ ಶಾಂತ ಆಗುದಿಲ್ಲ ನರಸಿಂಹನೂ ಆಗ ಒಂದು ತಮಾಷೆಗೆ ಬರುತ್ತಾರೆ ಭಾಗವತದಲ್ಲಿ ದೇವತೆಗಳೆಲ್ಲ ಹೋಗಿ ಲಕ್ಷ್ಮಿಯ ತರ ಪ್ರಾರ್ಥನೆ ಮಾಡಿದ್ರಂತೆ ನಿಮ್ಮ ಎದುರಾಗಿದ್ದ ಸ್ವಲ್ಪ ಸಮಾಧಾನ ಮಾಡಿದ್ವಿ ಹೋಗುವ ಭಯ ಬಹಳ ಅಂದ್ರೆ ಈ ಒಂದು ರೋಚಕವಾದಂತಹ ಒಂದು ಸರ್ವೇ ಲೈಫಿನಲ್ಲಿ ಇಂಥ ಪ್ರಸಂಗಗಳಿಂದ ಅದನ್ನ ದೇವತೆಗಳ ಕಥೆಗಳಿಂದ ಪಾಠವಾಗಿ ಹೇಳ್ತಾರೆ ನಿಮ್ಮ ಯಜಮಾನ ಬಹಳ ಕೋಪ ಕೊಟ್ಟಿದ್ದಾರೆ ನಾವು ಇಷ್ಟು ಕೋಪ ಬಂದದ್ದು ನೋಡಿಲ್ಲ ಇವರಿಗೆ ಅವರಿಗೆ ನೀವು ಜೂರು ಸಮಾಧಾನ ಮಾಡಲಿಲ್ಲ ಅವಾಗ ಲಕ್ಷ್ಮೀ ನೋಡಿ ನಾನು ಇವರಿಗೆ ಇಷ್ಟು ಕೋಪು ಬಂದದ್ದು ನೋಡಿಲ್ಲ ಅವಾಗ ಇಷ್ಟು ಕೋಪ ಇದ್ದಾಗ ನಾನು ಹತ್ತು ಹೋಗಲಿ ಧೈರ್ಯ ಆಗಲ್ಲ ನಾನು ಹೋಗಲ್ಲ ಅಂತ ಬಿಟ್ಟಿದ್ದೆ ಇದು ಯಾಕೆ ಹೀಗೆ ಅಂದ್ರೆ ಇದಕ್ಕೆ ದೇವತೆಗಳ ಒಂದು ಆಟ ಇದು ಸರಿ ಹೇಳ್ ಮಾಡ್ಲಿ ಎಲ್ಲ ಹೋಗಿ ಅಪ್ಪ ನೀನು ಹೋಗು ಅಂತ ಪ್ರಶ್ನೆ ಅಲ್ಲ ನನ್ನ ಕಳಿಸಿದ್ರೆ ಪ್ರಹ್ಲಾದನ ವ್ಯಕ್ತಿತ್ವ ಹೈರೇಟ್ ಮಾಡೋದಕ್ಕೋಸ್ಕರ ಎಲ್ಲರ ಹಿಂದಾಗಿ ಬಿಟ್ಟಾರ ಲಕ್ಷ್ಮೀ ಸ್ವತಃ ನಾನು ಹೋಗೋಲ್ಲ ನಾನು ಈಚು ಸೀಚಾರ ಈ ತರದ ನೋಡಲ್ಲ ನಂದಿದ್ದಾಗಲೂ ನಾವು ಕೂತ್ ಬೇಕು ಅಂತ ಇದು ಪ್ರಹ್ಲಾದ ಎಲ್ಲರೂ ಒತ್ತಿ ಕಳಿಸ್ತಾರೆ ಪ್ರಹ್ಲಾದ್ ಹೋಗ್ತಾರೆ ಪ್ರಹ್ಲಾದನ್ನ ಹೇಗೆ ಹೋಗಿ ನಮಸ್ಕಾರ ಮಾಡಿರ್ತಾರೆ ಮಗು ಅಂತ ಪ್ರೀತಿ ಸಹ ತನಗೆ ಕೈ ಇದ್ದು ಆಶೀರ್ವಾದ ಮಾಡಿರ್ತಾರೆ ನರದಿ ಮಗೋ ಬಿಟ್ಟು ಇಲ್ಲ ಮಗು ಎದುರಿಸ ತಕ್ಷಣ ಇವನು ಹೇಳ್ತಾನೆ ಅನ್ನುವಂತ ವಿಪ್ರಾತು ಬಿಣಾತು ಅರವಿಂದನ ಸದಾವರಿಂದ ವಿಮುಖಾತ ಶಬಕ ವಲಿಷ್ಠ ಮನ್ನೇ ತರ್ಪಿತ ಮನೋವಚನಾತ್ಮಗೆ ಪ್ರಾಣ ಪುರಾತಿ ಸಕಲ ವ್ರತಭೂರಿಮಾನಃ ಭಗವಂತಿನಗೆ ನಮಸ್ಕಾರ ಎಂತ ನೀನು ನೋಡಿ ಆ ಹುನ ಎತ್ತೆ ನಿನಗೆ ಹಾಯಿ ಆಚಾರವಂತಿಕೆ ಪೂಜೆ ಪುನಸ್ಕಾರ ಶಮದ ಮಾತಿ ಸಂಪತ್ತಿ ಭಾರಿ ಶಾಸ್ತ್ರ ಪಾಂಡಿತ್ಯ ಯಾವುದಕ್ಕೂ ಉಲಿಯುವುದಿಲ್ಲ ನೀನು ವಿದ್ಯಾರ್ಥ್ ವಿಷಡ್ ಗುಣ ಇದ್ ಹನ್ನೆರಡು ಗುಣಗಳು ಹನ್ನೆರಡಿದ್ರೆ ಜ್ಞಾನ ಯಜ್ಞ ದಮ ಶಮ ಅಧ್ಯಯನ ಸರ್ವ ವಿದ್ಯಾ ಪಾರಂಗತ ಎಲ್ಲಾ ಅನುಷ್ಠಾನಗಳನ್ನು ಮಾಡುವ ಸರ್ವಶಾಸ್ತ್ರ ಪಾರಂಗತ ಅಂತಹ ಒಬ್ಬ ಮಹಾನಿಷ್ಠಾವಂತನಾದ ಒಬ್ಬ ದ್ವಿಜ ಆದ್ರೆ ಅವರಿಗೆ ನನ್ನಂತಹ ಪಂಡಿತರು ಯಾರಿದ್ದಾರೆ ಹೋದ್ರೆ ಒಣಗುಂಬೆ ಒಂದು ಪ್ರಜ್ಞೆಗೂ ಅಂತವರ ಸಿಗೋದಿಲ್ಲಪ್ಪ ಅಂತವರಿಗೆ ಹರಿ ಶಾಸ್ತ್ರ ಹರಿ ಆಚಾರವಂತರಾದ ಮರಿವಂತರಿಗಿಂತ ನನಗೆ ಏನೂ ಗೊತ್ತಿಲ್ಲ ಓದಿವರೇನು ನಾನು ಏನೂ ಅಲ್ಲ ನನ್ನನ್ನು ರಕ್ಷಣೆ ಮಾಡುವಂತ ಹೇಳುವ ಒಬ್ಬ ಅನಾಗರಿಕ ಅಸಂಸ್ಕೃತ ಭಾಷಿ ಯಾಕೆಂದ್ರೆ ಅವರಿಗೆ ಒಂದು ಮುಖ್ಯ ವಿಷಯ ಗೊತ್ತೇನು ಏನು ಗೊತ್ತಿಲ್ಲ ಅನ್ನೋದು ದೊಡ್ಡ ದೊಡ್ಡ ಇನ್ನೊಂದು ಗೊತ್ತಿರೋದೇ ಇಲ್ಲ ಎಲ್ಲ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಅನ್ನೋದು ಪ್ರಜ್ಞೆ ಅರವತ್ತ ಮಂದಿ ನಾನು ಏನು ಅಲ್ಲವ ಹೆಸರಿಗೆ ಭಕ್ತಿ ಇದೆ ಶರಣಾಗತಿ ಇದೆ ಅಹಂಕಾರ ಇಲ್ಲ ಈ ವಿದ್ವಾಂಸ ಹೆಚ್ಚು ಎಷ್ಟು ಹೋಗಿ ದೇವರಿಂದ ದೂರು ಹೋಗ್ತಾರೆ ಜನ ಅದಕ್ಕಿಂತ ಹೋಗಿದ್ರೆ ದೇವರ ಅಂದ್ರೆ ಹೋಗಲು ಒಂದೊಂದು ನಮಗೆ ಕೆಲವು ಏನೇನು ಕ್ವಾಲಿಫಿಕೇಶನ್ಸ್ ಹೆಚ್ಚಾದ ಹಾಗೆ ನಮ್ಗೆ ಇಗೋ ಹೆಚ್ಚಾಗ್ತಾ ಹೋಗುತ್ತೆ ಇಗೋ ಹೆಚ್ಚಾದ ಕೂಡಲೇ ಹೇಳ್ಬೋದು ಗೋ ಅಂತ ಹೇಳಿದ ಅಕ್ಷರ ಗಿ ಅದಕ್ಕೆ ಮೊದಲು ಇ ಸೇರಿಸಿದ್ರೆ ಕೊನೆಗೆ ಬರೋದೇ ಇಲ್ಲ ಬೆಂಡಿಸಿ ಗೋ ಗಾಡ್ ಬೇಕಾಗ ಅಂದ್ರೆ ಕೊನೆಗೆ ಡಿ ಬೇಕಾಗ ಮೊದಲು ಗಿ ಈಗ ಪ್ರೊ ಇವಿದ್ದರೆ ಗಾಡ್ ಇಲ್ಲ ನೀವು ಏನು ಹೋಗಿ ಹೋಗಿ ಅಧಿಕಾರ ಸ್ಥಾನಮಾನಗಳು ಓದು ಸಂತಕ್ಕು ಎಲ್ಲ ಪುರುಷನಿಗೆ ಇವಾಗ ಹೆಚ್ಚು ಮಾಡುವಂತ ಇದು ಹೆಚ್ಚಾದ ಕೂಡ ದೇವರು ಕೂಡ ಮಾಡುದು ಸೊ ದೇವರ ಹಕ್ಕದ ಬಯಸಾಗಿದ್ರೆ ಇದೋಷ್ಟು ಅದು ಹೋಗಬಹುದು ನಮ್ಮಲ್ಲಿ ಹಟ್ಟಿ ಕೂದ ಪ್ರಕೃತನಲ್ಲಿ ಹಿರಣ್ಯ ಕಶಿಗೂ ಅಂದ್ರೆ ಇರೋದು ಸಕಾರ ಮೂರ್ತಿ ಅದರಿಂದ ಹಿರಣ್ಯ ಹತ್ರ ದೇವರು ಕೊಲೀತಿದೆ ಪ್ರಖರಾದನಲ್ಲಿ ಏನಿಲ್ಲ ಸೌಜನ್ಯ ಶರಣಾಗತಿಯ ಸಕಾರ ಮೂರ್ತಿ ಆ ಮಗುವಿನ ಕಲಿತು ತಲೆ ಮೇಲೆ ಕೈ ಪ್ರಖಲಾದ್ ಹೇಳ್ತಾನೆ ಈ ರೀತಿ ಏನೂ ಗೊತ್ತಿಲ್ಲ ಅದ ಒಬ್ಬ ಶೋಪಚಾರ ಸಮಾಜ ಬಹಿಷ್ಕಾರ ಮಾಡಿದ ಗಂಟೆ ಇದ್ದಾರಲ್ಲ ಅವನು ವಾಸಿ ಯಾಕೆಂದ್ರೆ ಅವನು ನಿಂದಿನ ಮೇಲೆ ಭಕ್ತಿ ಇದ್ದ ಆದ್ರೆ ನಿನ್ನ ಮೇಲೆ ಭಕ್ತಿ ಇದ್ರೆ ನಾನೇನು ದೊಡ್ಡ ಬಿದ್ದು ಅಂತ ನಾನೇ ಮಹಾ ಆಚಾರವಂತ ಅಂತ ಬೀಗು ಅವಳ ನಿನ್ನ ದೃಷ್ಟಿಯಲ್ಲಿ ಏನೂ ಅಲ್ಲ ನಿನ್ನಿಂದ ಬಹಳ ದೂರ ಹೋಗುತ್ತಾನೆ ನೀನು ಶರಣಾಗತ ಒತ್ಸಲ ಅಹಂಕಾರಿಗಳ ಒತ್ತಲ ಅಲ್ಲ ಅಂತ ಹೇಳ್ತಾನೆ ಬಹಳ ದೊಡ್ಡ ಇದು ಆಗುವಾಗ ಕಮಾಶ್ ಏನು ಅಂದ್ರೆ ಅಪ್ಪ ಸಂತೋಷ ಆಯಿತು ತುಂಬಾ ಸಂತೋಷ ಆಯ್ತು ನಿನ್ನ ಮಾತು ಕೇಳಿ ನಿನಗೆ ಏನ್ ಬೇಕು ಬಹಳ ವಿಚಿತ್ರ ಏನ್ ಬೇಕು ಕೇಳಿಕೊಡ್ತೀನಿ ಬೇಕಾದ್ರೂ ಕೇಳಿಕೊಡ್ತೀನಿ ಇಲ್ಲ ಈವರೆಗೆ ಟೆಪ್ಪಲು ಕೂತಿದ್ದ ಪ್ರಸಾದ ನೆನೆ ಸಿಟ್ಟು ನರದಿ ಮಾಡ್ ಸಿಟ್ಟು ಏನು ಏನ್ ಬೇಕು ಕೇಳ್ತಿದ್ದಾನೆ ವ್ಯಾಪಾರಕ್ಕೆ ಬಂದ್ಕೊಂಡ್ಯಾ ಎಂತ ಆಟಿಸ್ತಾ ಆಶಾಸ್ತೆ ನನ್ನ ಭಕ್ತಿಯ ಹಾಕ್ತೊಳಿ ಒಣಿಕ ನಾವೆಲ್ಲ ದೇವರ ಹೋಗ್ತೇವೆ ದೇವಸ್ಥಾನಕ್ಕೆ ಹೋಗ್ತೇವೆ ದೇವಸ್ಥಾನಕ್ಕೆ ಹೋಗಿ ನಮ್ಗೆ ತಾ ಡಿಮಾಂಡ್ಗಳು ಇರ್ತಾರೆ ಒಂದು ಹತ್ತು ಪೈಸೆ ಡಬ್ಬಿ ಹಾಕುದು ಸ್ವಾಮೀಜಿವರೇ ನಿನ್ನ ಡಬ್ಬಿ ಹತ್ತು ಪೈಸೆ ಹಾಕಿದ್ದೇನೆ ಹಂಗೇನು ನನ್ನ ಮರಳಿ ದೇವ್ರದೇ ಬಂಟು ಅದು ದೇವರ ಜವಾಬ್ದಾರಿ ಮೊದಲ ಒಳ್ಳೆ ಹುಡುಗನ ತಂದುಕೊಡು ಲಂಚ ಆಗಲಿಲ್ಲ ಸೊ ನಾವು ದೇವರಿಗೆ ಏನು ಹಳಕೆ ಹಾಕಿದ್ರೋ ಹಳಕೆ ಜನರಿಗೆ ಒಂದು ಡಿಮಾಂಡ್ ಇದೆ ಇವತ್ತು ಮಳೆ ಬಾರದಿದ್ರೆ ಊರಿನಲ್ಲಿ ಹಾಕಾರ ಆಗುತ್ತೆ ಆದ್ರೆ ನನ್ನ ಮನೆಗೆ ಒಂದು ದಿನ ಕಾಟ ಇಟ್ಕೊತೇನೆ ಸ್ವಾಮಿ ದೇವ್ರೆ ಇವತ್ತು ಮಳೆ ಬಾರದಿದ್ರೆ ಒಂದು ರಂಗಪೂಜೆ ಮಾಡ್ತೇನೆ ಊರಿಗೆಲ್ಲ ಮಾಡಿದ್ರೆ ಮಾಡಿ ಬಾರ್ದು ಅದು ರಂಗಪೂಜೆ ಈಗ ಯಾರ್ಯಾರು ಹೇಳಿದ ಕೇಳಿಕೊಬ್ಬರು ನಾವು ಹೇಳಿದಾಗ ಕೇಳಿದ್ರೆ ಅಯ್ಯೋ ದೇವರ ನಮಗೆ ಕೇಳಿದ ನನ್ನ ಹರಕೆ ಹೇಳ್ಬೇಕು ಯಾವ್ದು ಮಾಡಬಹುದು ಏನು ಕೇಳೋದ್ರೆ ಏನು ಬೇಡ ನಮ್ಗೆ ಹೇಳಿದಾಗ ಕೇಳಿದ್ರೆ ದೇವ್ರ ಬೇಡ ಪ್ರಕ್ರದಿಂದ ಇದು ನಾನು ಹಾಗೆ ಏನೋ ಒಂದು ಫಲಾಪೇಕ್ಷೆಯಿಂದ ಭಕ್ತಿ ಮಾಡಿದ್ದ ಏನು ಬೇಕು ಕೇಳಿದ್ರೆ ನನಗುರು ಇದು ಗುರು ಫಲಾಪೇಕ್ಷೆ ಇದ್ದಾಗ ಯಾರು ನಿನ್ನ ಹತ್ರ ಫಲಾಪೇಕ್ಷೆಯಿಂದ ಭಕ್ತಿ ಮಾಡಿದಾನೋ ಅವ್ರಲ್ಲ ತವಯಾರಿ ಭಕ್ತಿ ವ್ಯಾಪಾರಕ್ಕಿಂತ ವಸ್ತು ಅಲ್ಲ ನಾನು ನಿನ್ನನ್ನು ಪೈತಿಸಿದ್ದು ಭಕ್ತಿ ಇಲ್ಲ ಹ್ಮ್ ಫಲಾಪೇಕ್ಷೆ ಇದ್ದಲ್ಲ ನನ್ನ ಭಕ್ತಿ ಅವನೂ ಮಾಡಬೇಡ ಅಂತ ಅಂದ್ಬಿಟ್ಟ ಪ್ರೀ ಅವನೂ ಮಾಡ್ತಾ ಇದೆಯಾ ನನಗೆ ನಾನು ಫಲಾಪೇಕ್ಷೆಯಿಂದ ಭಕ್ತಿ ಮಾಡಿದ್ದ ನಾನು ನಿರ್ವಹವಾದ ಯಾವ ಅಪೇಕ್ಷೆಯೂ ಇಲ್ಲ ನನಗೆ ಆದರೆ ಕೇಳ್ಬೇಕು ಅಂತ ಕೇಳಿದೆ ಅಲ್ಲ ನೀನು ಕೇಳಿದ್ರೆ ಏನಾದ್ರು ಕೇಳಬೇಕಲ್ಲ ಕೇಳ್ತೀನಿ ಒಂದು ವಾರ ಕೇಳ್ತೀನಿ ಕೊಡ್ತೀಯಾ ಕೊಡ್ತೀನಪ್ಪ ಹಾಗಾದ್ರೆ ಕಾಮಾನಿ ಸ್ವಾಮಿ ಕೇಳಿವರಾ ಕೇಳ ನನಗೆ ಈಗ ಏನು ಕೇಳಬೇಕು ಅನ್ನೋ ಮಾತೇ ಇಲ್ಲ ನನಗೆ ಒಂದ್ವಾರ ಕೊಡು ಏನಂದ್ರೆ ಇನ್ನು ಕೂಡ ಎಂದೆಂದೂ ಕೂಡ ನಿನ್ನ ಹತ್ರ ಏನಾದರೂ ಕೇಳುವ ಬುದ್ಧಿ ಪಡಬೇಡ ಅರಿವ ಎಂತಿ ತುಳಿಯೋದು ಏನನ್ನು ಯಾವತ್ತೂ ಕೂಡ ನಿನ್ನ ಹತ್ರ ಏನನ್ನಾದರೂ ಒಂದೇ ಆದರೂ ದೇವರ ಹತ್ರ ಕೇಳುವ ಬುದ್ಧಿ ನನಗೆ ಪಡಬೇಡ ಇದೇ ನಾನು ನಿನ್ನ ಹತ್ರ ಪ್ರಾರ್ಥಿಸೋವ ಇದಾಗಿ ಇನ್ನೊಂದು ಏನ ಬರ ಏನು ಎದಿಂದ್ವಾನ್ ತೇಜ ಐಶ್ವರಂ ತಸ್ವಾಂತ ಅದ್ಭುತ ನನ್ನ ಅಪ್ಪ ದ್ರೋಹ ಮಾಡಿದ ಅರ್ಥ ಮಾಡಿಕೊಳ್ಳದೆ ಮತ್ತೆ ಮುಳುಗಿದರೆ ಹೇಳದಾರದ ತಮಸ್ಸಿನ ಪಾಪ ಸಾಧನೆ ಮಾಡಿ ನೀನು ಏನ್ ಬೇಕು ಅಂತ ಕೇಳಿದೀರಿ ನಾನು ನನ್ನ ಸ್ವಂತಕ್ಕೆ ಏನು ಬೇಡ ಆದರೆ ನಾನು ಆ ಅಪ್ಪನ ಮಗನಾಗಿ ಹುಟ್ಟಿದ್ದಕ್ಕೆ ನನಗೊಂದು ಋಣ ಇದೆ ನನ್ನ ಅಪ್ಪ ಮಾಡಿರ್ತಕ್ಕಂಥ ಆ ಏನು ಪಾಪ ಇದ್ರು ದಯವಿಟ್ಟು ಅವರು ಕ್ಷಮಿಸಿರು ಹಿರಿಯರಡೆಯವರ ಯಥ ಒಂದು ಉದಾಸವಾದಂತಹ ರೀತಿ ತುಂಬ ನೋಡಿ ಅವರು ಹುಟ್ಟಿ ಕೇಳಿ ಹುಡುಗ ಆರು ಎರಡು ವರ್ಷದ ಹುಡುಗ ಅವ್ರು ಹೇಳ್ತಾರೆ ನನ್ನ ಅಪ್ಪ ಮಾಡಿದ ತಪ್ಪನ್ನು ದಯವಿಟ್ಟು ಕ್ಷಮಿಸಿಗಳು ಅಷ್ಟೇ ನಾನು ಕೇಳಿಬೋದು ನೀನು ಕೇಳುವುದಿಲ್ಲ ನರಸಿಂಹ ಹೇಳಿದಾರೆ ಅಲ್ಲಯ್ಯ ನಿನಗೆ ನನ್ನ ಬುಗ್ಗಿನಾ ಯಾಕೆ ಆ ವರ ಕೇಳಬೇಕಾ ಮತ್ತೆ ಬೇಡವಾ ಬೇಡ ಯಾಕೆ ನಿನ್ನ ಮರ ಹುಟ್ಟಿದ್ರೆ ಆಗಿಲ್ಲ ನಿನ್ನ ಮರ ಹೊಂದಲ್ಲ ಆ ಮೊದಲು ನಿನ್ನೆ ಕೊಟ್ಟ ಅಪ್ಪ ಉದ್ದಾರ ಆದ ಉದ್ಧಾರ ಆದ ಯಾರು ಜಯ ಶಾಪಗ್ರಸ್ತರಾಗಿದ್ದ ಜಯ ಮತ್ತೆ ಸ್ಥಳವಂತರ ಪಾದಿಸಿದ ಹೋದರ ಒಳಗೆ ಹಿರಣ್ಯೂ ಮತ್ತು ದೇವಸ್ಥಾನ ಮಾಡುತ್ತ ಈ ದೀವದ ಸಮಾವೇಶದಲ್ಲಿ ವಿಚಿತ್ರ ಇದು ಆಯಿತು ಇಷ್ಟಾದ್ಮೇಲೆ ಹೀಗೆ ಪ್ರಹ್ಲಾದನ ತಂದೈಸಿ ಪ್ರಹ್ಲಾದ ಹತ್ರ ಬಂದಾಗ ನರಸಿಂಹನ ಮುಖದಲ್ಲಿ ನಾವು ಬಂದ ನರಸಿಂಹನ ಮುಖ ಕೋಪದಿಂದ ಕಿರಿಗಾಟ ಇದ್ದ ಮುಖದಲ್ಲಿ ಪ್ರೀತಿಯನ್ನು ಅಭ್ಯಾಸ ಮಾಡಿದ್ದು ಜೀವನವನ್ನೆಲ್ಲ ನಿಂತಿದ್ದ ಚತುರ್ಮುಖ ಬಂದು ವಿರೋಧ ಇದೆಲ್ಲ ದೇವತೆಗಳು ನೋಡೋದನ್ನು ಮಾತು ಕೇಳ್ತಾನೆ ನಾಲ್ಕಿನ ಏನಪ್ಪಾ ನಿನ್ನ ಹತ್ರ ಈಗ ತಪಸ್ ಮಾಡೋದು ಹೊರ ಕೇಳೋದು ನೀನು ಏನೇನೋ ಹೊರ ಕೊಟ್ಟು ಕೊಟ್ಟು ನಂಗೆಷ್ಟು ಪಚಿತಿ ನಿನ್ನ ಹತ್ರ ಹೊರ ಕೇಳಿದಾವ ಮನುಷ್ಯಕ್ಕೂ ಕೊಲ್ಬಾರ್ದು ಕಾಣಿಗಳು ಕೊಲ್ಬಾರದು ಹಳು ಕೊಲ್ಬಾರದು ರಾತ್ರಿ ಕೊಲ್ಬಾರ್ದು ಹೊಳಗೊಳ್ಬಾರ್ದು ಹೊಳಗೊಳ್ಬಾರ್ದು ಯಾವುದೇ ಆಯುಧದಿಂದ ಅದೇ ನನ್ನೆಲ್ಲ ಕು ಮಾಡಲಿಕ್ಕೆ ನಾನು ನಿಶ್ಚಿತವಾಗಿ ಉಪಹರಿಸಬೇಕಾಯಿತು ನೀನು ಹೊರ ಕೊಡೋದು ನನ್ಗೆ ಪಚಿ ಇನ್ನ ಮೇಲೆ ಹೊರಬೋದು ಯೋಜನೆ ಮಾಡಿಬಿಡುವ ಆಯ್ತಾ ಯಾರು ಹೇಳ ಕೊಟ್ಟು ಬಿಡ್ಬೇಡ ನವ ಮಹಪಚ ನೀನು ಎಲ್ಲ ಹುಬ್ಬಳ್ಳಿ ಆಗಬೇಕು ಅಂದ್ಕೊಳ್ಬೇಕು ನಾನು ಏನಲ್ಲ ಮಾಡೋದು ಇಷ್ಟು ಯೋಚನೆ ಸುಮ್ನೆ ಹೊಸ ಕೊಡ್ತೀನಿ ಹೊರ ಕೊಟ್ಟು ಹಾವಿಗೆ ಹಾಲಿಡಬಾರ್ದಪ್ಪ ಹಾವು ಇಟ್ಟರೆ ಹಾವು ಹಾ ಅಲ್ಲಿ ಕೊಟ್ಟಿದೆ ಅದರಿಂದ ನೀನು ಹೊರಬಾರ ಸ್ವಲ್ಪ ವ್ಯಕ್ತಿಗಳು ನೋಡಿಕೊಂಡು ಹೊರ ಕೊಡು ಎಲ್ಲರಿಗೂ ಅಂತ ಸಮಾಜ ಈ ನರಸಿಂಹ ಎಷ್ಟೋ ಮಂದಿಗೆ ನರಸಿಂಹ ಅಂತಂದ್ರೆ ನಮಗೆ ಹಿಂದೆ ಈ ಒಂದು ಪಠ್ಯಪುಸ್ತಕಗಳಲ್ಲೆಲ್ಲ ಪ್ರೀತಿ ತಪ್ಪಲು ದೇವರ ಭಯವೇ ಜ್ಞಾನದ ಆರಂಭ ಹಿಂದೆಲ್ಲ ನನ್ನ ಟೆಕ್ಸ್ಟ್ ಬುಕ್ನಲ್ಲಿತ್ತು ತಪ್ಪದು ದೇವರು ಭಯಾನಕವಾದ ವಸ್ತು ಅಲ್ಲ ದೇವರ ಭಯ ಅಲ್ಲ ಪ್ರೀತಿಯೇ ಜ್ಞಾನದ ಆರಂಭ ದೇವರಿಗೆ ಹೆದರೋದು ಅಂದ್ರೆ ದೇವರು ಯಾವ ಸೈಪ್ ಮುಖಪುರದಲ್ಲಿ ಯಾರು ಫೋಟೋ ಬಂದಿದೆಯೋ ದೇವರ ಬರುತ್ತೆ ದೇವರದ್ದು ಅಲ್ಲ ಫೋಟೋಗ್ರಾಫಿ ಪ್ರೀತಿ ತುಂಬಾ ಪ್ರೀತಿಸಬೇಕಾದ ವಸ್ತು ನಮ್ಮ ಅತ್ಯಂತ ಪ್ರಿಯವಾದ ವಸ್ತುವಿಂತಲೂ ಹಿಟ್ಟು ಪ್ರೀತಿಸಬೇಕಾದ ವಸ್ತು ಅದು ಭಯಾನಕ ವಸ್ತು ಅಲ್ಲ ದೇವರೊಂದು ಹೆದರಿಕೆ ಒಂದು ಕಾರಣ ಇರಬೇಕು ಏನಂದ್ರೆ ಎಲ್ಲರೂ ನಮ್ಮೊಳಗೆ ಹಿರಣ್ಯ ಕಶುಪು ಇದ್ದಾನೆ ಆದ್ರಿಂದ ದೇವರನ್ನು ಹೆದರಿಕೆ ಆಗುತ್ತೆ ನಮ್ಮೊಳಗೆ ಹಿರಣ್ಯ ಕಶಭಿ ಬಿಡೋಣ ನಮಗೆ ಪ್ರಹ್ಲಾದ್ ಕೂಡಲಿ ಅವಾಗ ನಾವು ತೊಡಗಿ ಹೋಗಬಹುದು ಸೊ ಅಭಕ್ತ ಸಂಹಾರಿ ಭಕ್ತ ನಮ್ಮ ಭಯಪ್ರದ ನಮ್ಮನ್ನ ಉದ್ಧಾರ ಮಾಡತಕ್ಕ ಶಕ್ತಿ ನಾವು ಹೆದರು ಬಿಟ್ಟಾಗಿ ನರಸಿಂಹ ಉಗ್ರ ಯಾರಿಗೆ ಉಗ್ರ ನರಸಿಂಹ ಸೌಮ್ಯ ನರಸಿಂಹ ಎರಡು ಶಬ್ದವನ್ನು ಬರುತ್ತಾರೆ ಯೋಗ ನರಸಿಂಹ ನಾಲ್ಪ ಉಗ್ರ ಯಾರಿಗೆ ಯಾರು ಕಾಪಿಗಳು ಯಾರು ಹಿರಣ್ಯಕ ಶಕ್ತಿಯನ್ನು ಆವೇಶಕ್ಕೊಳಗಾಗಿದ್ದರೋ ಅದು ಉಗ್ರ ಅದು ಸರಿ ಅದ ದೋಷ ಇದೆ ಎಲ್ಲಿ ನರಸಿಂಹ ಮನೆತ್ತು ದುಡಿಭಾಗ ನಮ್ಮ ಎಲ್ಲ ಗುರುತಗಳನ್ನ ಸುತ್ತಿರುವ ದಹದ ನರಸಿಂಹ ಸಖ್ಯ ಹಿರಿಯ ಅಷ್ಟೊಮ್ಮೆ ನಾನು ಪ್ರಾರಂಭದಲ್ಲಿ ಒಂದು ಶ್ಲೋಕ ದಿನ ನರಸಿಂಹನ ಇಡೀ ವ್ಯಕ್ತಿತ್ವವನ್ನು ನಮ್ಮ ಮುಂದೆ ಒಂದು ಟಿರಸ್ಟಾಗಿ ತಂದು ನಿಲ್ಲಿಸ್ ಆ ಶಬ್ದಗಳನ್ನು ನೋಡಿ ನರಸಿಂಹನ ಉದ್ಯಮೆಯನ್ನ ಶಬ್ದಗಳನ್ನು ಮಹಾಪ್ರಾಾಣಗಳ ಮೂಲಕ ನಮ್ಮ ನೋಡಿ ಭ್ರಮರಧಿಭವ ಭೂಭದ್ವಿಧನವ ವಿಭವ ಭ್ರೂ ವಿವಯರ್ ನಮ್ಮ ದೋಷಗಳ ನಮ್ಮ ಹಿತದ ನಮ್ಮ ಶತ್ರುಗಳು ಯಾರು ಪಕ್ಕದ ಮನೆಯವರಲ್ಲ ನಮ್ಮ ಒಳಗೆ ಇರುವವರು ನಮ್ಮಲ್ಲಿರತ ಅಜ್ಞಾನ ನಮ್ಮಲ್ಲಿರತಕ್ಕ ಅಹಂಕಾರ ನಾವೇ ಮಹ ಉದ್ಯೋಗಗಳು ಎಲ್ಲ ದೊಡ್ಡವನ್ನೋಟನೆ ನಮ್ಮ ಕಾಮ ನಮ ಕ್ರೋಧ ನಮ್ಮ ಲೋಹ ನಮ್ಮ ಮದ ನಮ್ಮ ಮತ್ಸ ಇವೇ ನಮ್ಮ ಶತ್ರುಗಳು ನನ್ನ ಶತ್ರುಗಳನ್ನು ಒದೋಡಿಸುವುದು ನರಸಿಂಹ ಯಾಕಂದ್ರೆ ನಾನ್ ನಾನು ಹಚ್ಚಿಕೊಂಡಾಗಿದೆ ಫ್ರೆಂಡ್ಶಿಪ್ ಮಾಡಿಯಾಗಿದೆ ಅವು ಹೋಗುವ ಅದಕ್ಕೆ ನೀನೇ ಒಳಗೆ ನಿಂತು ನನ್ನಲ್ಲಿರತಕ್ಕಂಥ ಎಲ್ಲ ದೋಷಗಳನ್ನ ಒದೋಡಿಸಬೇಕು ನರ ಸಿಂಹ ಸಿಂಹ ಅಂದ್ರೆ ಶಬ್ದಕ್ಕೆ ಅರ್ಥವೇ ಸಿಂಹ ಅಂದ್ರೆ ಸಿಂಹತಿ ಇತಿ ಸಿಂಹ ಹಿರಸ್ತಿ ಇತಿ ಸಿಂಹ ಅಂತ ವ್ಯಾಕರಣದವರು ಹೇಳ್ತಾರೆ ಎಲ್ಲ ದೋಷಗಳನ್ನ ಸಂಹಾರ ಮಾಡುವ ಶಕ್ತಿ ಯಾವುದು ಸಂಹಾರ ಮಾಡುತ್ತೋ ಒಂದು ಸಿಂಹ ನರಸಿಂಹ ಮನುಷ್ಯನಲ್ಲಿ ಮನುಷ್ಯ ರೂಪದಿಂದ ಕಾಣಿಸಿಕೊಂಡು ಮನುಷ್ಯನಲ್ಲಿರುವ ಎಲ್ಲ ದೋಷಗಳನ್ನು ಸಂಹಾರ ಮಾಡತಕ್ಕಂಥ ಶಕ್ತಿ ಅಂತ ನರಸಿಂಹನ ಬಗೆಗೆ ಎರಡು ದಿನಗಳ ಕಾಲ ಹಿಂತ ಕೆಲವು ಆಸ್ಪೆಕ್ಟ್ಗಳನ್ನ ಆ ಕಥೆಗಿಂತ ಕಥೆಯ ಹಿಂದೆ ಇರತಕ್ಕಂಥ ಸಂದೇಶ ಮತ್ತು ಅದರ ಹಿಂದೆ ಇರತಕ್ಕಂಥ ಸೈಕಾಲಜಿಯನ್ನ ಕೆಲವು ಆಸ್ಪೆಟ್ಗಳನ್ನ ಈ ಎರಡು ದಿವಸಗಳಲ್ಲಿ ತಮ್ಮ ಮುಂದೆ ಇರಿಸಿದೆ ಇವತ್ತು ನಾವು ನಾವು ನಮ್ಮ ಮನೆಗೆ ಹೋದಾಗಲೂ ಕುರಂಧಾತರ ಒಂದು ಮಾತು ನೆನಪಿದ್ರೆ ಇಲ್ಲಿ ಇರುವುದು ಸುಮ್ಮನೆ ಅಲ್ಲಿರುವುದು ನಮ್ಮನೆ ಅಂತ ನೆನಪಿಟ್ಕೊಂಡ್ರೆ ನಮ್ಮ ಮನೆಗೆ ಹೋಗೋದು ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮ ಸಹೃದಯತೆಗೆ ನನ್ನ ಅಭಿನಂದರನ್ನು ಸಲ್ಲಿಸಿ ನನ್ನ ಮಾತನ್ನು ಓಡಿಸ್ತಾ ನಮಸ್ಕಾರ